ಈ ಮೂರು ದಿನಗಳ ಕಾಲ ಈ ವೈದಿಕ ಧರ್ಮ ಸಂ ಸಂಪನ್ನರು ಯಾರಿದ್ದಾರೆ ಅವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿತಾ ನಿನ್ನೆ ದಿವಸ ಕೊನೆ ಭಾಗದಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳವರ ಬಗ್ಗೆ ಕೇಳ್ತಾಯಿದ್ವಿ ದೊಡ್ಡ ವಿದ್ವಾಂಸರು ಅವರು ಪುಸ್ತಕದ ಬಗ್ಗೆ ಪ್ರೆಂಟು ಪ್ರೆಂಟ್ ಬೇಡ ಮುಖೋದ್ಗತ ಆಗಬೇಕೆಲ್ಲ ಬಾಯಿಗೆ ಬರಬೇಕು ಅಂತ ಹೇಳುವವರು ಗ್ರಂಥದ ಬಗ್ಗೆ ಅಪಮಾನ ಮಾಡ್ತಿರಲಿಲ್ಲ ಅಂತ ಪುಸ್ತಕವನ್ನು ಹಿಡ್ಕೊಳ್ಳೋದ್ರ ಬಗ್ಗೆ ಅವರು ಅಭ್ಯಂತರ ಇತ್ತೆ ಹೊರತಾಗಿ ಪುಸ್ತಕದ ಬಗ್ಗೆ ಇರಲಿಲ್ಲ ಪುಸ್ತಕ ಕೆಳಗಿಟ್ಟರೆ ಪಾಠ ನಿಂತು ಹೋಗ್ತದೆ ಅನ್ನೋ ಮಾತನ್ನು ನಿನ್ನೆ ಹೇಳ್ತಾಯಿದ್ವಿ ಅವರು ಸಂಪ್ರದಾಯ ಶ್ರದ್ಧೆ ಎಷ್ಟಿತ್ತು ಅನ್ನೋದಕ್ಕೊಂದು ಒಳ್ಳೆಯ ಉದಾಹರಣೆ ಇದೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಪಾಠ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಡಿ ವಿ ಜಿ ಒಂದು ಮಾತನ್ನು ಹೇಳ್ತಾರೆ ತುಂಬ ಸಂತೋಷ ಪಡುವಂಥ ಮಾತು ಅವರ ಪಾಠ ಧೋರಣೆಯನ್ನು ಹೇಗೆ ವರ್ಣಿಸಲಾದೀತು ಪಾಠ ಮಾಡೋ ಶೈಲಿ ಹೇಗಿತ್ತು ಏನಾದರೂ ಒಂದು ವಾಕ್ಯ ಹೇಳಿದರೆ ಒಂದು ವಿಷಯ ಬಂದರೆ ಕನ್ನಡದಲ್ಲಿ ವಿವರಣೆ ಹೇಳುವವರು ನಡು ನಡುವೆ ಇಂಗ್ಲೀಷ್ ಮಾತುಗಳನ್ನು ಸೇರಿಸುವರು ರೈಲು ಪ್ರಯಾಣ ಮೊದಲಾದ ಪರಿಚಿತ ಸಂದರ್ಭಗಳಿಂದ ದೃಷ್ಟಾಂತ ಕೊಡುವರು ಇದು ಕ್ವಾಲಿಟೀಸ್ ಆಫ್ ಎ ಕ್ಲಾಸಿಕ್ ಟೀಚರ್ ನಾಲೇಜ್ ಇಸ್ ಟು ಗೋ ಫ್ರಾಮ್ ದ ನೋನ್ ಟು ದ ಅನ್ನೋನ್ ಅಂತ ಯಾವಾಗಲೂ ಬೆಳಿಬೇಕಾದ್ರೆ ಗೊತ್ತಿರೋದರಿಂದ ಗೊತ್ತಿಲ್ಲದಕ್ಕೆ ಹೋಗಬೇಕು ನಾವು ಕ್ಲಾಸ್ಟಲ್ಲಿ ಹುಡುಗರಿಗೆ ಅರ್ಥ ಆಗೋಲ್ಲ ಅಂತಾರಲ್ಲ ಯಾಕೆ ಗೊತ್ತಾ ಅಲ್ಲಿ ನೋಂಟು ಅನ್ನೋನ್ ಆಗೇ ಇಲ್ಲ ಅನ್ನೋಂಟು ಅನ್ನೋನೇ ಅದು ಹುಡುಗರಿಗೆ ಏನು ಗೊತ್ತಿದೆ ತಗೊಂಡು ಇದು ಗೊತ್ತಿದೆಯಲ್ಲಪ್ಪಾ ಹಾಗಾದರೆ ಮುಂದೆ ಇದಕ್ಕೆ ಹೋಗೋಣ ಅಂತ ಹೋಗಿ ಅದು ನೋನ್ ಅಂತಾದಾಗ ಅಲ್ಲಿಂದ ಮತ್ತೆ ಮುಂದೆ ಹೋಗಬೇಕು ಅದಕ್ಕೆ ಅವ್ರು ಏನು ಮಾಡೋರು ಅಂದರೆ ಹುಡುಗರಿಗೆ ಪರಿಚಿತವಾದಂತಹ ಘಟನೆಗಳನ್ನು ರೈಲ್ವೆ ಪ್ಲ್ಯಾಟ್ಫಾರ್ಮು ಬಸ್ಸು ರಸ್ತೆ ಜಟಕ ಗಾಡಿ ಇಂಥ ಉದಾಹರಣೆ ಕೊಟ್ಟು ಕ್ಲಿಷ್ಟವಾದ ವಿಷಯಗಳನ್ನು ಹೇಳ್ಕೊಡೋದು ಇದು ಗೊತ್ತಿರುವಂಥ ವಿಷಯ ಕೇಳ್ತಾರೆ ರೈಲು ಪ್ರಯಾಣ ಮೊದಲಾದ ಪರಿಚಿತ ಸಂದರ್ಭಗಳಿಂದ ದೃಷ್ಟಾಂತ ಕೊಡುವರು ಕಾವ್ಯಗಳಿಂದ ಉದಾಹರಣೆ ಕೊಡುವರು ಈ ಉದಾಹರಣೆ ಚೆನ್ನಾಗಿದೆ ಒಂದು ಸಾರಿ ಮಾಯಾ ಸ್ವರೂಪವನ್ನು ಕುರಿತು ಹೇಳುವಾಗ ಮಾಯೆ ಅಂದರೆ ಏನು ಮಾಯೆ ಹೇಗಿರ್ತದೆ ಅಂತ ಹೇಳುವಾಗ ಚಂಪು ಭಾರತದ ಒಂದು ವಾಕ್ಯವನ್ನು ಉದಾಹರಿಸಿದರು ಆ ವಿಷಯ ಏನು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ವಿರೂಪಾಕ್ಷ ಶಾಸ್ತ್ರಿಗಳು ಮಹಾಮಹೋಪಾಧ್ಯಾಯರಾಗಿದ್ದವರು ವಿದ್ಯಾನಿಧಿ ಆಗಿದ್ದವರು ಅವ್ರ ಉದಾಹರಣೆ ಹೇಗಿದೆ ಅಂದರೆ ದ್ರೌಪದಿಗೆ ದ್ರೌಪದಿಗೆ ನಡು ಎಂಬ ಅಂಗವಿತ್ತೆಂಬುದನ್ನು ಅನುಮಾನದಿಂದ ಹೇಳಬೇಕಾಗಿದೆ ದ್ರೌಪದಿಗೆ ಸೊಂಟ ಇತ್ತು ಅಂತ ಅನುಮಾನದಿಂದ ಹೇಳಬೇಕು ಇದು ಯಾಕೆ ಅಂತ ನಮ್ಮ ವಿಜ್ಞಾನದಲ್ಲಿ ಏನಾದರೂ ಸರಿಯೋ ತಪ್ಪೋ ಅಂತ ಹೇಳಬೇಕಾದ್ರೆ ಮೂರು ಥರದ ಪ್ರಣಾಮ ಪ್ರಮಾಣಗಳಿದೆ ನಮ್ಮಲ್ಲಿ ಒಂದು ಅಬ್ಸರ್ವೇಷನ್ ಅಂತೆ ಸೈನ್ಸ್ ಕಣ್ಣಿ ನೋಡಬೇಕು ಪ್ರಯೋಗ ಮಾಡಬೇಕು ಅಬ್ಸರ್ವ್ ಮಾಡಬೇಕು ಇದು ಒಂದು ಪ್ರಮಾಣ ಇದು ಪ್ರ ಎಲ್ಲ ಅಬ್ಸರ್ವೇಷನಿಂದಾನೇ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ವಸ್ತು ಪರವಾಣ ಪರಮಾಣುವಿನಿಂದ ಆಗಿದೆ ಅಂತ ಹೇಳ್ತೇವೆ ಪರಮಾಣು ಕಣ್ಣಿಗೆ ಕಾಣಿಸಿಲ್ಲ ಆದರೆ ಅನುಮಾನದಿಂದ ಹೀಗಿರಬೇಕು ಅಂತ ಹೇಳೋದು ಈಗ ಪುಸ್ತಕ ಒಂದಿದೆ ಪುಸ್ತಕ ಇದ್ದರೆ ಪಬ್ಲಿಷರ್ ಯಾರೊಬ್ರು ಇರಬೇಕಲ್ಲ ಪಬ್ಲಿಷರನ್ನು ಕಾಣಿಸಿಲ್ಲ ಪುಸ್ತಕ ಇರೋದ್ರಿಂದ ಅನುಮಾನ ಮಾಡ್ಬೋದು ಪಬ್ಲಿಷ್ ಮಾಡಿದ್ದಾರೆ ಅಂತ ಯಾವುದು ಪ್ರತ್ಯಕ್ಷದಿಂದ ಕಾಣಿಸಲು ಅನುಮಾನ ಮಾಡಬೇಕು ಅಂತ ಅಬ್ಸರ್ವೇಷನ್ ಸೈನ್ಸಲ್ಲಿ ಅದಿಲ್ಲದೆ ಹೋದರೆ ಇನ್ಫುರೆನ್ಸ್ ಅಂತೆ ಇನ್ಫರ್ ಮಾಡಬೇಕು ಇನ್ಫ್ರೆನ್ಸಿಗೂ ಆಗದೆ ಇರೋದು ಕೆಲವು ಇರ್ತಾವಲ್ಲ ಅದಕ್ಕೆ ರೆಫರೆನ್ಸ್ ಅಂತೇವೆ ಅಂದರೆ ಇನ್ನು ಅವ್ರು ಮಾಡಿದ್ದಾರೆ ನೋಡಿ ರೆಫರೆನ್ಸ್ ವಾಲ್ಯೂಮ್ ಸೋ ಎಂಡ್ಸೋ ಜರ್ನಲ್ ಸೋ ಎಂಡ್ಸೋ ಅಂತ ಸೈನ್ಸಲ್ಲಿ ಹೇಳುವಂಥದ್ದು ಅದೇ ಥರ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೂಡ ಮೂರು ಪ್ರಮಾಣಗಳಿದೆ ಮೊದಲೇದು ಪ್ರತ್ಯಕ್ಷ ಪ್ರಮಾಣ ಅಂತ ಕಣ್ಣಿಗೆ ಕಾಣಿಸುವಂಥದ್ದು ಇದು ಕಾಣಿಸತ್ತಲ್ಲ ಇದು ಹೀಗಿದೆ ಆಕಾರ ಹೀಗಿದೆ ಅಂತ ಪ್ರತ್ಯಕ್ಷವಾಗಿ ನೋಡೋಕೆ ಆಗದೆ ಹೋದರೆ ಎರಡನೇದು ಬರೋದು ಅನುಮಾನ ಪ್ರಮಾಣ ಅಂತ ಪ್ರತ್ಯಕ್ಷವಾಗಿ ಕಾಣಿಸಲ್ಲ ಮನೆ ಮುಂದೆ ದಿನ ಬೆಳಗ್ಗೆ ಬಾಗಿಕ್ ತೆಗೆದಾಗ ಹಾಲಿನ ಪ್ಯಾಕೆಟ್ ಇರುತ್ತೆ ಹಾಲು ಹಾಕೊಂಡು ನೋಡಿಲ್ಲ ನಾನು ದಿನ ಹಾಲಿನ ಪ್ಯಾಕೆಟು ನ್ಯೂಸ್ ಪೇಪರ್ ಇರುತ್ತೆ ಅಂದರೆ ಯಾರೋ ಬಂದು ಹಾಲಿನ ಪ್ಯಾಕೆಟ್ ಇಟ್ಟು ಪೇಪರ್ ಹಾಕಿ ಹೋಗಿದ್ದಾರೆ ಅಂತ ಅನುಮಾನ ಮಾಡ್ತೀನಿ ಗೊತ್ತಿದೆಯಲ್ಲ ಅದು ಕಣ್ಣಿ ಕಾಣಿಸ್ದೇ ಹೋದರೂ ಅದಕ್ಕೊಂದು ಅನುಮಾನ ಅಂತೇಳಿ ಎರಡನೇದ್ದು ಮೂರನೇದ್ದು ಶಾಸ್ತ್ರ ಪ್ರಮಾಣ ಅಂತ ವಿಜ್ಞಾನದಲ್ಲಿ ಹೇಗಿದೆಯೋ ಅದೇ ಥರ ಇಲ್ಲಿದೆ ಶಾಸ್ತ್ರ ಪ್ರಮಾಣ ಅಂದರೆ ನಮಗೆ ಪ್ರತ್ಯಕ್ಷಕ್ಕೂ ಕಾಣಿಸೋಲ್ಲ ಅನುಮಾನಕ್ಕೂ ಆಸ್ಪದ ಇಲ್ಲ ಅಂದಾಗ ಹಿರಿಯರು ಯಾರೋ ದಾರ್ಶನಿಕರು ಬರೆದಿಟ್ಟಿದ್ದಾರೆ ಶಾಸ್ತ್ರದಲ್ಲಿ ಶಾಸ್ತ್ರ ಓಡ್ಕೋಬೇಕು ಅಂತ ಹಾಗೆ ಅನುಮಾನ ಮಾಡ್ಕೋಬೇಕು ಅಂತ ಹೀಗೆ ಅದಕ್ಕಿವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ದ್ರೌಪದಿಗೆ ನಡು ಎಂಬ ಅಂಗವಿತ್ತೆಂಬುದನ್ನು ಅನುಮಾನದಿಂದ ಹೇಳಬೇಕಾಗಿದೆ ಯಾಕೆಂದರೆ ದೇಹದ ಮೇಲಿನ ಅರ್ಧವು ಕೆಳಗಿನ ಅರ್ಧ ಭಾಗವು ಕೂಡಿ ಬರುತ್ತಿದ್ದವು ಮೇಲಿನ ಅರ್ಧ ಭಾಗವು ಕೆಳಗಿನ ಅರ್ಧ ಭಾಗವು ಕೂಡಿ ಬರುತ್ತಿದ್ದವು ಆದ್ದರಿಂದ ಆ ಶಿರೋಭಾಗ ಪಾದ ಭಾಗಗಳನ್ನೆಲ್ಲೂ ಒಂದೇ ಒಳಲಿಗೆ ಸೇರಿದವು ಇವೆರಡನ್ನೂ ಒಟ್ಟುಗೂಡಿಸುವ ಒಂದು ಅವಯವ ಇದ್ದಿರಲೇಬೇಕು ಎಂದು ನಾವು ಅನ್ವಯವತಿರೇಕ ತರ್ಕದಿಂದ ಇರಬಹುದು ಅಂತ ತರ್ಕ ಮಾಡಿ ಹೇಳ್ತೇವೆ ಯಾಕಂದರೆ ಎರಡು ಬರ್ತಾವಲ್ಲ ಭಾಗ ಜೋಡಿಸುವಂಥ ಒಂದು ಭಾಗಿ ಇರಬೇಕು ಅಂಥ ಬಡ ನಡು ಅಷ್ಟು ಹೇಳೋದಕ್ಕೆ ಇದೆಲ್ಲ ದ್ರೌಪದಿ ಸ್ವಂಟ ಸಣ್ಣದಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳಬೇಕು ಅಂಥ ಬಡ ನಡು ಮಾಯಾ ವಿಚಾರವೂ ಹಾಗೆ ನೋಡಿ ಹೆಂಗಿದೆ ಅದು ಅವ್ರು ಹೇಳ್ತಿರೋದು ಮಾಯಾ ಸ್ವರೂಪದ ಬಗ್ಗೆ ಹೇಳ್ತಿರೋದು ಇದಕ್ಕ ಉದಾಹರಣೆ ಇದು ಮಾಯಾ ವಿಚಾರವೂ ಹಾಗೆ ಅದು ಇದೆಯೋ ಇಲ್ಲವೋ ಇದೆ ಅಂದರೆ ಇದೆ ಇಲ್ಲ ಅಂದರೆ ಇಲ್ಲ ಶಾಸ್ತ್ರಿಗಳ ಪ್ರವಚನ ರೀತಿಗೆ ಇದು ಒಂದು ಸಣ್ಣ ಮಾದರಿ ಈ ಥರದ್ದು ಒಂದು ಚರ್ಚೆ ನನ್ನ ವಿಷಯ ಹೇಳೋಕೆ ಇಷ್ಟಪಡ್ತೇನೆ ಕೆಲವೊಂದು ಸಲ ಅನಿಸ್ಬೋದು ಈ ಜ್ಞಾಪಕ ಚಿತ್ರಶಾಲೆ ಇರುವಂಥ ವಿಷಯಗಳಲ್ಲದೆ ನಾನು ಜ್ಞಾಪಕ ಬರುವಂಥ ಚಿತ್ರಶಾಲೆ ಕೆಲವೊಂದು ಹೇಳ್ತಾ ಇದ್ದೇನಲ್ಲ ಅಂತ ಅನ್ನಿಸುತ್ತೆ ಬಹುಶಃ ಡಿ ವಿ ಈ ಪುಸ್ತಕ ಬರೆದು ಉದ್ದೇಶ ಅದು ಈ ಬರೆದಿದ್ದು ಪ್ರಿಂಟನ್ನು ಓದಬೇಕಾದ್ರೆ ಏನೂ ಕಷ್ಟ ಇಲ್ಲ ಕಾವ್ಯ ಅಲ್ಲ ಏನಲ್ಲ ತುಂಬ ಸುಲಭವಾಗಿ ಬರೆದಿದ್ದಾರೆ ಇದ್ರ ಉದ್ದೇಶ ಅಷ್ಟೇ ಅವರು ತಾವು ಕಂಡಂಥ ಮಹಾನುಭಾವರನ್ನು ಹೇಗೆ ನೆನೆಸ್ಕೊಂಡು ಲಿಪಿಬದ್ಧ ಮಾಡಿದ್ದಾರೋ ಹಾಗೆ ನಮ್ಮ ಜೀವನ ಕಾಲದಲ್ಲಿ ಕಂಡಂಥ ಜನರನ್ನು ನೆನೆಸ್ಕೊಂಡು ಕೃತಾರ್ಥರಾದರೆ ಈ ಜ್ಞಾಪಕ ಚಿತ್ರ ಶಾಲೆಗೆ ಹಾಗೆ ನಮ್ಮ ನಮ್ಮ ಕಂಡಂಥ ಜನರನ್ನ ನೆನೆಸ್ಕೊಳ್ಳೋಕೊಂದು ಅವಕಾಶ ಇತ್ತು ಹಾಗೆ ಒಂದು ಸಂದರ್ಭ ನೆನಪಿದೆ ನನಗೆ ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ನಾಲ್ಕರಲ್ಲಿ ಒಂದು ಸಲ ಐದಾರು ಜನ ಸ್ನೇಹಿತರು ಹಿರಿಯರೆಲ್ಲ ಸೇರಿ ರಾಜಾ ಜನಗೃಹದಲ್ಲೊಬ್ಬರು ಮನೆ ಮೇಲೆ ಕೂತಿದ್ವಿ ವಿ ಸಿ ಅವರು ಬಂದಿದ್ದರು ವಿವರು ತುಂಬ ರಸಿಕರು ಎಲ್ಲ ಮಾತನ್ನು ಹೇಳೋದಿಲ್ಲ ಕೆಲವೊಂದು ಮಾತನ್ನು ಮಾತ್ರ ಹೇಳುವಂಗಿದೆ ಹೇಳ್ಬೋದು ಚರ್ಚೆ ಬಂದಾಗ ಯಾವುದೋ ಒಂದು ಸಿನಿಮಾ ಆ್ಯಕ್ಟ್ರಸ್ ಆ್ಯಕ್ಟ್ರೆಸ್ ಬಗ್ಗೆ ಮಾತು ಬಂತು ಒಬ್ರು ಯಾರು ಹೇಳಿದರು ಈ ಹೀರೋಯಿನ್ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳಿದರು ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳಿದರು ವಿ ಸುಮ್ಮನೆ ಕೇಳ್ತಾಯಿದ್ರು ಕೇಳ್ತಾಯಿದ್ರು ಒಂದೆರಡು ನಿಮಿಷ ಆದಮೇಲೆ ಅಲ್ಲ ಈ ಸಿನಾ ಸಿನಿಮಾ ಹೀರೋಯಿನ್ ಎಷ್ಟು ಚೆನ್ನಾಗಿರಬೇಕಾದ್ರೆ ಊರು ವಸಿ ಹಂಗಿದ್ದಿರಬೇಕು ಅಂತ ಯಾರೋ ಪ್ರಶ್ನೆ ಕೇಳಿದರು ಅಷ್ಟು ಸಾಕಾಯಿತು ವಿ ಸಿ ಅವರಿಗೆ ಎಷ್ಟು ಚೆಂದ ಉತ್ತರ ಕೊಟ್ಟರು ಅಂತಂದರೆ ನೀವು ಕುಮಾರ್ ವ್ಯಾಸ ಭಾರತ ಓದಿದರೆ ಗೊತ್ತಾಗತ್ತೆ ನಿಮಗೆ ಭಾಳ ಚೆನ್ನಾಗಿ ಬರುತ್ತೆ ಅದರೊಳಗೆ ಈ ಅರ್ಜುನ ಪಾಶುಪಾಥ ಪಡ್ಕೋಬೇಕು ಅಂತ ಹೇಳಿ ಹೋಗಿ ತಪಸ್ ಮಾಡಿ ಶಿವನೊಂದಿಗೆ ಹೋರಾಡಿ ಪಾಶುಪಥಾಸ್ತ್ರ ಪಡ್ಕೊಂಡ್ಮೇಲೆ ಅವರಪ್ಪ ಇಂದ್ರ ಸುಸ್ತಾಗಿದ್ಯಪ್ಪ ಮಗು ರೆಸ್ಟ್ ತೊಗೊಬಾ ಅಂತ ಕರ್ಕೊಂಡು ಹೋಗ್ತಾನೊಂದು ವರ್ಷ ಇಂದ್ರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಮಗನ ಅಲ್ಲಿ ಹೋದಾಗ ಊರ್ವಶಿ ಇವನು ಮದುವೆ ಆಗ್ತೇನೆ ಅಂತ ಬಂದುಬಿಡ್ತಾಳೆ ಇವನು ಬೇಡ ಅಂದಾಗ ಊರ್ವಶಿ ಎಷ್ಟು ಸುಂದರವಾಗಿದ್ದಳು ಅಂತ ಕುಮಾರ್ ವ್ಯಾಸ ವರ್ಣನೆ ಮಾಡ್ತಾನೆ ಅದನ್ನು ವಿ ರೆಫರ್ ಮಾಡಿ ಹೇಳೋರು ಊರ್ವಶಿ ಎಷ್ಟು ಸುಂದರವಾಗಿದ್ದಳು ಅಂತ ಹೇಳೋದು ಬೇಕಾಗಿಲ್ಲ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಊರ್ವಶಿಗೆ ಎಲೆಡಿಕೆ ಕೊಡ್ತಾರಲ್ಲ ದಾಸಿಯರು ಊರ್ವಶಿಗೆ ಎಲೆ ಅಡಿಕೆ ದಾಸಿಯರ ದಾಸಿಯರು ಎಲೆ ಅಡಿಕೆ ಕೊಡುವಂಥವರೇ ದಾಸಿಯರು ಇವರು ಕೆಲವ್ರು ದಾಸಿಯರಂತೆ ಅವರು ದಾಸಿಯರ ಮುಖ ನೋಡಬೇಕು ಅಂತ ಹೇಳಿ ಇಂದ್ರನ ಮಗ ಜಯಂತ ಅವ್ರ ಮನೆ ಕಂಪೌಂಡ್ ಆಚೆ ಒಂದು ಮೈಲ್ ದೂರ ಕೂತಿದ್ದಾನಂತೆ ಒಂದು ವರ್ಷ ಆಯ್ತಂತೆ ತಮಾಷೆ ಅಲ್ವಾ ಯಾರ್ದು ಮುಖ ನೋಡೋದಕ್ಕೆ ಊರ್ವಶಿಗೆ ಎಲೆ ಅಡಿಕೆ ಕೊಡೋ ಅಂಥ ದಾಸಿಯರ ಮುಖ ನೋಡಬೇಕು ಅಂತ ಹೇಳಿ ಇಂದ್ರನ ಮಗ ಕ್ಯೂ ಹಚ್ಚಿ ಅವ್ರ ಕಂಪೌಂಡ್ ಹೊರಗೆ ಒಂದು ಮೈಲ್ ದೂರು ಕೂತಿದ್ದಾನೆ ಒಂದು ವರ್ಷ ಆಯಿತು ಕೂತು ಆಕೆ ಮುಖ ಸಿಕ್ಕಿಲ್ಲ ಅವನಿಗೆ ಅಂದರೆ ಊರ್ವಶಿ ಹ್ಯಾಂಗಿರ್ಬೇಕು ಲೆಕ್ಕ ಹಾಕ್ರಿ ಅಂದರು ಬೀಸಿ ಇದು ಅನುಮಾನ ತಾನೇ ಊರ್ವಶಿ ಎರಡು ಸುಂದರವಾಗಿದ್ದಳು ಅಂತೇಳಿ ಈ ಊರದು ಲೆಕ್ಕ ಹಾಗೆ ಆದರೆ ಎಲ್ಲ ಸಾ ಕಾವ್ಯವನ್ನು ಶಾಸ್ತ್ರವನ್ನು ಪುರಾಣವನ್ನು ಓದ್ಕೊಂಡಿದ್ದವಂಥವ್ರು ಇದ್ರ ಜೊತೆಗೆ ವಿದ್ಯುತ್ ಸಂಪರ್ಕದಿಂದ ಸಂಪ್ರದಾಯ ಮರ್ಯಾದೆಗಳನ್ನು ತಿಳ್ಕೊಂಡಿದ್ದವರು ಅದಕ್ಕೆ ಹೇಳ್ತಾರೆ ಅಷ್ಟು ಶುದ್ಧವಾಗಿತ್ತು ಅವರ ಕಂಠಸ್ವರ ಉದಾತ್ತ ಅನುದಾತ್ತಾದಿಗಳ ಉಚ್ಚಾರ ಇನ್ನೊಂದು ಉದಾಹರಣೆ ಕೊಡ್ತಾರೆ ತಮಾಷೆಯಾಗಿ ಉದಾಹರಣೆ ಕೊಡೋದು ಹೇಗೆ ಅಂದರೆ ಒಂದು ಸಲ ಅನಿಸುತ್ತೆ ಯಾವುದೋ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದಾಗ ಎಲ್ಲಿ ಹೋಗಿ ಶುರು ಮಾಡ್ತಾರಲ್ಲ ಇದಕ್ಕೆ ಹೇಳೋಕ್ಕೆ ಬರ್ತಾರೆ ಅಂತ ಗೊತ್ತೇ ಆಗಲ್ಲ ಅಷ್ಟು ದೂರಿಂದ ಬಂದ್ಬಿಡುತ್ತೆ ವಿರೂಪಾಕ್ಷ ಶಾಸ್ತ್ ಶಾಸ್ ವಿರೂಪಾಕ್ಷ ಶಾಸ್ತ್ರಿಗಳು ಪಾಠದ ಅವಸರದಲ್ಲಿ ಉದಾಹರಣೆಗಾಗಿ ವಿನೋದದ ಕಥೆಗಳನ್ನು ಹೇಳುತ್ತಿದ್ದು ಉಂಟು ವಿರಕ್ತಿ ಬಗ್ಗೆ ಮಾತು ಬಂತು ವಿರಕ್ತಿ ಅಂದರೆ ಹೇಗೆ ಇರಬೇಕು ವಿರಕ್ತಿ ಯಾವಾಗ ಬರ್ತದೆ ಯಾವುದು ನಿಜವಾದ ವಿರಕ್ತಿ ಇದ್ರ ಬಗ್ಗೆ ಪಾಠ ಮಾಡುವಾಗ ಅವ್ರ ಉದಾಹರಣೆ ನೋಡಿ ಅದನ್ನು ಬಾಯಲಿ ಅವ್ರ ಬಾಯೇ ಕೇಳಬೇಕು ಅದನ್ನು ಅದ್ಭುತ ಇದೆ ಅವ್ರು ಹೇಳ್ತಿದ್ರಂತೆ ನೋಡ್ರಿ ನಮಗೆ ಯಾವುದೋ ಕಾರಣದಿಂದೆ ಹೊಟ್ಟೆ ಭಾರವಾಗಿ ಗುಡಗುಡ ಅಂತಿರುತ್ತದೆ ಯಾವುದೋ ಕಾರಣದಿಂದ ಹೊಟ್ಟೆ ಭಾರವಾಗಿ ಗುಡಗುಡ ಅಂತಿರುತ್ತದೆ ಆಗ ತೋರುತ್ತದೆ ಕೊಂಚ ವಿರೇಚಕ ತೆಗೆದುಕೊಂಡರೆ ಜಿಡ್ಡು ಹೋಗಿ ಮೈ ಹಗುರವಾಗುತ್ತದೆ ಎಂದು ಆಗ ಈ ಹೊತ್ತು ಬುಧವಾರ ಪುರುಸತ್ತಾಗಿದೆ ಎಂದು ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ ಅವಾಗ ಹರಳೆಣ್ಣೆ ಒಂದೇ ತಮಗೆ ಯಾರಿಗನುಭವಿದೆಯೆಲ್ಲ ಗೊತ್ತಿಲ್ಲ ಈಗೆಲ್ಲ ಟ್ಯಾಬ್ಲೆಟ್ ಬಂದಿದೆ ನಮಗೆಲ್ಲ ಅವಾಗ ದೊಡ್ಡ ಸಂಭ್ರಮ ಅದು ನಮ್ಮನೇ ಹಿರಿಯರು ಕೂಡಿಸಿ ನಮ್ಮನ್ನು ಬಿಜಾಪುರ ಜಿಲ್ಲಾ ಬಿಸಿ ಅದನ್ನು ಕಾಯಿಸ್ಬೇಕು ಮೊದಲು ಕರಗಿಸ್ಬೇಕು ಬಿಸ್ಕರ್ಸಿರುತ್ತೆ ಭಾಳ ಚೆನ್ನಾಗಿ ಕಾಯಿಸಿಬಿಟ್ಟು ಮೂಗು ಹಿಡಿದು ಬಾಯಲ್ಲಿ ಸುರಿದ್ಬಿಡೋರು ನಮಗೆ ಸುರಿದ್ಬಿಟ್ಟು ಎಲ್ಲ ಅರ್ಧ ಅರ್ಧ ಲಿಂಬೆ ಹಣ್ಣು ಕೊಟ್ಬಿಡೋದು ಕೈಯಲ್ಲಿ ಕುಡ್ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಅದನ್ನು ಮೂಗು ಹಿಡಿದ್ಬಿಟ್ಟು ಹಿಡಿದುಕೊಂಡ್ರೆ ನುಂಗ್ಲೆಬೇಕಲ್ಲ ಬೇರೆ ಗತಿ ಇಲ್ಲ ನಮ್ಮ ಸೋದರ ಮಾವ ಒಂದು ಹಿಡ್ಕೊಂಡ್ಬಿಡವ್ರು ನಮ್ಮ ಕೈ ಹುಡುಗರ್ಗೆಲ್ಲ ಅದು ಟ್ರೀಟ್ಮೆಂಟ್ ಅದು ಬೇಕೋ ಬೇಡವೋ ನಿಮಗೆ ಅದೊಂದು ತಿಂಗಳಿಗೊಮ್ಮೆ ಸಿಸ ಸಿಸ್ಟಮ್ ಅದು ಮೂಗು ಹಿಡಿದು ಬಾಯಲ್ಲಿ ಹರಳೆಣ್ಣೆ ಹಾಕಿ ನುಂಗಿದ ತಕ್ಷಣ ಅದು ಅರ್ಧ ಲಿಂಬೆ ಹಣ್ಣು ಕೊಡೋದು ಹೋಗ್ರಿ ಮಳೆಗೆ ಮೇಲೆ ಮಳೆಗೆ ಮೇಲೆ ಹೋಗೋದು ಬಿಸಿಲು ಕಾಯ್ಕೊಳ್ಳ್ರಿ ಮೊದಲೇ ಬಿಸಿ ಮಣ್ಣು ಹಾಕಿದ್ರು ಮೇಲೆ ಕಾಯ್ಸ್ಕೋಬೇಕು ಬರ್ರೆ ನಾವು ಅಲ್ಲಿ ಲಿಂಬೆ ಹಣ್ಣು ಹಿಡ್ಕೊಂಡು ಆ ಥರದ್ದು ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ ಆ ವಿರೇಚನಕ್ಕಾಗಿ ಕಾದಿರೋಣ ಗಂಟೆ ಒಂಬತ್ತು ಹತ್ತಾದರೂ ಹಾಗೇ ಇರುವುದಾಗುತ್ತದೆ ಎಣ್ಣೆ ಹೊಟ್ಟೆಯಾಗಿ ಗುಡುಪೆಂದು ಕೂತಿರುತ್ತದೆ ಎಣ್ಣೆ ಹೊಟ್ಟೆಯೊಳಗೆ ಕೂತ್ಕೊಂಡ್ಬಿಟ್ಟಿದ್ದ ಗಂಟೆ ಹನ್ನೊಂದು ಐತೆ ಎನ್ನಿ ಆಗ ಅಂದುಕೋತೆ ಇದು ಹೀಗಾಗೋದಿಲ್ಲ ಸ್ನಾನ ಮಾಡಿ ಸಂಧ್ಯಾ ಒಂದನೇ ಮುಗಿಸಿ ಭೋಜನೆ ಮಾಡಿದರೆ ಆ ಶಾಖದಿಂದ kashmala ಕಷ್ಮಲ ಕರಗಿ ಆ ಭಾರದಿಂದ ಜಾರಿ ಬಿದ್ದಿತು ಅಂತ Vichara. ನಾವು ಇಷ್ಟೆಲ್ಲ ಯೋಚನೆ ಮಾಡಿ ಸ್ನಾನ ಮಾಡಿ ಮೈ ಒರೆಸಿಕೊಂಡು ಸಂಧ್ಯಾ ವಂದನೆ ಕೂಡಬೇಕು ಅಂತ ಮಡಿಗೊಟ್ಟು ಕಚ್ಚೆ ತಿಡುತ್ತಿರುವ ಸಮಯದಲ್ಲಿ ಬಂದ್ಬಿಡುತ್ತೆ ನೋಡ್ರಿ ಮಾಡಿ ಸ್ನಾನವೆಲ್ಲ ವ್ಯರ್ಥ ಮಾಡಿದ ಸ್ನಾನವೆಲ್ಲ ವ್ಯರ್ಥ ಇದು ಎದಕ್ಕ ಉದಾಹರಣೆ ಇದು ವಿರಕ್ತಿಗೆ ತಮಾಷೆ ನೋಡಿ ವಿರಕ್ತಿ ಎಂಬುದು ಹೀಗೇನೆ ಸಂಸಾರ ನಿಷ್ಠುರ ಸಾಲ ಮುಜಗರ ಇದೆಲ್ಲ ಅನುಭವಿಸಿ ಸಾಕಪ್ಪ ಸಂಸಾರ ಅನಿಸಿರುತ್ತೆ ಆಗ ಹೋಗಿ ಗುರುಗಳಲ್ಲಿ ಕಾಲು ಬಿದ್ದು ಬೇಡಿ ಕಾಷಾಯಬೇಕು ಅಂತಲೆ ಮುಂಡನ ಮಾಡಿಸ್ಕೋತಾ ಇರೋ ಕಾಲಕ್ಕೆ ಬಂದುಬಿಡ್ತದೆ ನೋಡಿ ದಾರಾಪುತ್ರಿಗಳ ಚಿಂತೆ ಎಲ್ಲ ಸಾಕಪ್ಪ ಅಂತಲೆ ಬೋಳಿಸ್ಕೊಂಡು ಮುಂಡನ ಮಾಡಿಸ್ಕೊಂಡು ಸನ್ಯಾಸಿ ಆಗಬೇಕು ಅನ್ನೋ ಹೊತ್ತಿಗೆ ಮಕ್ಕಳು ಹೆಂಡ್ತಿ ಎಲ್ಲರ ಚಿಂತೆ ಶುರು ಆಗ್ಬಿಟ್ಟು ದಾರಾಪುತ್ರಿಗಳ ಚಿಂತೆ ಎರ ಎಲ್ಲ ಇಷ್ಟು ಒಳ್ಳೆಯ ಹೆಂಡ್ತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಲ್ಲ ನನ್ನ ಮಕ್ಕಳು ಎಷ್ಟು ಬುದ್ಧಿವಂತರು ಇವರನ್ನು ಯಾಕೆ ಬಿಟ್ಟು ಹೋಗಬೇಕು ಎಂದು ಆರು ತಿಂಗಳು ವೈರಾಗ್ಯ ಒಂದು ಕ್ಷಣದಲ್ಲಿ ಬಿಟ್ಟು ಹೋಗ್ತದೆ ನೋಡಿ ಎಲ್ಲಿಗೆ ಯಾವ ಉದಾಹರಣೆ ಇದು ಅಂತ ಆದ್ದರಿಂದ ನಮ್ಮ ವೈರಾಗ್ಯಗಳು ನಚ್ಚತಕ್ಕದ್ದಲ್ಲ ಸಾಲ ಕಷ್ಟ ಎಂದರೆ ವೈರಾಗ್ಯ ಬರುತ್ತದೆ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಸಾಲ ಕಷ್ಟ ಅಂದರೆ ವೈರಾಗ್ಯ ಬರುತ್ತದೆ ಒಳ್ಳೆಯ ಸೀರೆ ನೋಡಿದರೆ ವೈರಾಗ್ಯ ಹಾರಿ ಹೋಗ್ತದೆ ಇದನ್ನು ತಿಳಿದೇ ದೊಡ್ಡ ಗುರುಗಳು ಶೃಂಗೇರಿ ಸನ್ನಿಧಾನದವರು ಯಾರಿಗೂ ಸನ್ಯಾಸ ಕೊಡುತ್ತಿರಲಿಲ್ಲ ತಿಳಿದವ್ರು ಹೇಳುವ ಮಾತಿದು ಯಾರಿಗೂ ಸನ್ಯಾಸ ಕೊಡುತ್ತಿರಲಿಲ್ಲ ಯಾರಾದರೂ ಬಂದು ಸನ್ಯಾಸ ಬೇಕೆಂದು ಕೇಳಿದರೆ ಸನ್ಯಾಸಿಗಳು ಹಾಗೆ ಇದ್ದು ಬಿಡ್ರಿರಲ್ಲ ಅನ್ನೋರಂತೆ ಸನ್ಯಾಸ ಕೊಡಬೇಕಾಕೆ ಸನ್ಯಾಸಿಗಳು ಹಾಗೆ ಇದ್ದು ಬಿಡ್ರಿರಲ್ಲ ಅದನ್ನು ಕೊಡೋದೇನು ಅದು ಕೊಡುವ ವಸ್ತು ಅಲ್ಲ ಮಠದಾಗೆ ಭೋಜನ ಮಾಡಿರಿ ಶಾರದಮ್ಮನ ಸೇವೆ ಮಾಡಿರಿ ಪುರಾಣ ಶ್ರವಣ ಮಾಡಿರಿ ನಿಶ್ಚಿಂತರಾಗಿ ಇದ್ದು ಬಿಡ್ರಿ ಅದೇ ತಾನೇ ಸನ್ಯಾಸ ಎನ್ನುವರು ಇನ್ನೂ ಬಲವಂತವಾಗಿ ಯಾರಾದರೂ ಕೇಳಿದರೆ ಬೇಗ ಬಂದ ವೈರಾಗ್ಯವನ್ನು ನಂಬತಕ್ಕದ್ದಲ್ಲ ವೈರಾಗ್ಯ ಅನ್ನೋದು ಗಿಡದಲ್ಲಿ ಹಣ್ಣಾದ ಹಾಗೆ ತಾನೇ ಪಕ್ಕವಾಗಿ ಬಿಚ್ಚಿ ಬೀಳಬೇಕದು ಆದ್ದರಿಂದ ವೈರಾಗ್ಯಕ್ಕೆ ಆತುರು ಪಡಬಾರದು ಬಂದು ವೈರಾಗ್ಯ ದೃಢವಾಗಿ ಬಹುಕಾಲ ಇರುತ್ತದೆಯೇ ಎಂದು ನೋಡಬೇಕು ಅಂತ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳೋರು ವಿರೂಪಾಕ್ಷ ಶಾಸ್ತ್ರಿಗಳವರ ಜ್ಞಾನಕ್ಕೆ ಮೆಚ್ಚಿ ಇಂಡಿಯಾ ಸರ್ಕಾರದವರು ಮಹಾ ಮಹೋಪಾಧ್ಯಾಯ ಬಿರುದು ಕೊಟ್ಟರು ಆಮೇಲೆ ಮಹಾರಾಜರು ವಿದ್ಯಾನಿಧಿ ಅಂತ ಬಿರುದನ್ನು ಕೊಟ್ಟರು ಅದೆಲ್ಲ ನೋಡಿ ಉಳಿದವರು ಸಂತೋಷ ಆಯಿತು ನಮ್ಮ ಗುರುಗಳಿಗೆ ಇಂಥ ದೊಡ್ಡ ಪ್ರಶಸ್ತಿ ಬಂತಲ್ಲ ಅಂತ ಹೇಳಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಸಂತೋಷಕೂಟ ಮಾಡ್ಕೋಬೇಕು ಅಂತೆಲ್ಲ ವಿಚಾರ ಮಾಡಿ ಒಂದು ಸತ್ಕಾರ ಸಮಿತಿ ಮಾಡ್ಕೊಂಡ್ರಂತೆ ಸತ್ಕಾರ ಸಮಿತಿಗೆ ಬಿ ಲಕ್ಷ್ಮಣ್ ರಾಯ್ ದೊಡ್ಡವರು ಅದಕ್ಕೆ ಮುಖ್ಯರಾಗಿದ್ದರು ಬಹುಮಾನ ಸಭೆ ಒಪ್ಪಿಸಿದ್ರು ಮೊದಲು ಬರೋದಿಲ್ಲ ಅಂತ ಹಠ ಹಿಡ್ತಿದ್ರು ವಿರಪಾಕ್ಷಾಸ್ತ್ರಿಗಳು ತಗಾದೆ ಮಾಡಿ ಜಕ ಮಾಡಿದ ಮೇಲೆ ಒಪ್ಕೊಂಡ್ರು ಅದೊಂದು ಭಾನುವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ಇಂಥ ಜಾಗದಲ್ಲಿ ಅಂತ ತೀರ್ಮಾ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ತಮಾಷೆ ನೋಡಿ ಸನ್ಮಾನ ಮಾಡಿಸ್ಕೊಳ್ಳೋ ಅವ್ರು ಹೇಗೆ ಅಂತ ಐದು ಗಂಟೆ ಸಾಯಂಕಾಲ ಸನ್ಮಾನ ಆಗಬೇಕು ಅಂದು ಸುಮಾರು ನಾಲ್ಕು ಗಂಟೆಯ ವೇಳೆಯಲ್ಲಿ ಅವ್ರ ಮಾತನ್ನು ಕೇಳಬೇಕು ನಾಲ್ಕು ಗಂಟೆಗೆ ವೇಳೆಯಲ್ಲಿ ನಮ್ಮಲ್ಲಿ ಕೆಲ ಮಂದಿ ಶಂಕರ ಮಠಕ್ಕೆ ಬಂದೆವು ನಡೆಯಬೇಕಿದ್ದ ಏರ್ಪಾಡುಗಳನ್ನು ನೋಡಿಕೊಂಡು ಶಾಸ್ತ್ರಿಗಳನ್ನು ಒಂದು ಸಲ ಎಚ್ಚರಿಸಿ ಬರಬೇಕೆಂದು ಮನೆಗೆ ಹೋದೆವು ಯಾಕಂದರೆ ನೆನಪೇ ಅಲ್ಲದೆ ಹೋದರೆ ಅವರಿಗೆ ಸನ್ಮಾನ ಅವರಿಗೆ ಅವ್ರಿಗೇನು ಲಕ್ಷ್ಯ ಇಲ್ಲ ಬ ಮರೆತು ಬಿಟ್ಟರೆ ಅದೂ ಅಲ್ಲದೆ ಹಿಂದಕ್ಕೆ ಅವರು ಒತ್ತಾಯಕ್ಕೆ ಒಪ್ಕೊಂಡಿದ್ದಾರೆ ಆದ್ದರಿಂದ ಆಸಾಮಿಯನ್ನು ಖಾತ್ರಿ ಮಾಡಿಕೊಳ್ಳೆಂಬುದು ನಮ್ಮ ತವಕ ಖಾತ್ರಿ ಮಾಡ್ಕೊಂಬಿಡಬೇಕು ಅಂತ ಮನೆಯಲ್ಲಿ ಹೋಗಿ ವಿಚಾರಿಸಿದರೆ ಶಾಸ್ತ್ರಿಗಳಿಲ್ಲ ಐದು ಗಂಟೆಗೆ ಸನ್ಮಾನ ನಾಲ್ಕಕ್ಕೆ ಮನೇಲಿಲ್ಲ ಬಹಳ ಹೊತ್ತಾಯಿತು ಹೋಗಿ ಎಂದರು ಮನೆಯವರು ನಾವೇನು ಮಾಡತಕ್ಕದ್ದು ಎಲ್ಲೆಲ್ಲಿಯೋ ಹುಡುಕಿ ಸುಸ್ತಾ ಸನ್ಮಾನ ಮಾಡೋರು ಹುಡ್ಕಾಡಬೇಕು ಎಲ್ಲಿ ಇವರು ಅಂತ ಸುಸ್ತಾದೆವು ನಾಲ್ಕು ಮುಕ್ಕಾಲು ಗಂಟೆ ಆಯಿತು ಕೊನೆಗೆ ಪತ್ತೆ ಮಾಡಿದೆವು ಶಾಸ್ತ್ರಿಗಳು ಗುರುದೇವಾಲಯದ ಪಶ್ಚಿಮ ಭಾಗದಲ್ಲಿ ಚರಂಡಿ ಪಕ್ಕದ ಹುಲ್ಲಿನ ಮೇಲೆ ಕುಳಿತಿದ್ದಾರೆ ಎಲ್ಲ ಮೂಲೆ ಕೂತಿದ್ದಾರೆ ಹುಲ್ಲಿನ ಮೇಲೆ ನಾವು ಕೇಳಿದೆವು ಏನು ಇಲ್ಲಿ ಅಂತ ನಮ್ಮ ಗುರುಗಳು ದಯ ಮಾಡಿಸುತ್ತಾರೆ ಅದಕ್ಕಾಗಿ ಅಂದರು ಇವರೇ ಗುರುಗಳು ನಮ್ಮ ಗುರುಗಳು ದಯಪಾಲಿಸ್ತಾರೆ ಅದು ಕೂತಿದ್ದೇನೆ ಅಂದ್ರಂತೆ ನಮ್ಮ ಗುರುಗಳಿದ್ದಾರಲ್ಲ ಅಂದರೆ ಇಲ್ಲ ನಮ್ಮ ಗುರುಗಳು ಅಂದರು ನಾವು ಅಂತೂಸ್ ಗುರುಗಳಿದ್ದಾರಲ್ಲ ಸಮಾಧಾನ ಪಡ್ಕೊಂಡು ಒಳಗಡೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ಹತ್ತು ನಿಮಿಷಕ್ಕೆ ಹೊರಗೆ ಬಂದರೆ ಮತ್ತೆ ಶಾಸ್ತ್ರಿಗಳು ಇರಲಿಲ್ಲ ಇದು ಒಳ್ಳೆ ಪತ್ತೆದಾರಿ ಕೆಲಸ ಹುಡ್ಕೊಂಡು ಅಡ್ಡೋದು ಅದು ಇರಲಿಲ್ಲ ಮತ್ತೆ ಯೋಚನೆ ಮಾಡಿದೆವು ಅವರು ತಮ್ಮ ಗುರುಗಳು ಅಂತ ಹೇಳಿದವರು ಯಾರಾಗಿದ್ದಿರಬೇಕು ನಮಗೆ ಗೊತ್ತಿರಲಿಲ್ಲ ಹುಡುಕಾಡಿದ್ದೆವು ಆದ್ದಾಯಿ ತೆಂದು ಕಾರಿನಲ್ಲಿ ಕುಳಿತು ಚಾಮರಾಜಪೇಟೆ ಸು ಹೊಡೆದಿರಬೇಕು ಐದನೇ ರಸ್ತೆಯಲ್ಲಿ ತಿರುಗಿದಾಗ ಆ ಅಡ್ಡ ರಸ್ತೆಯ ಸಮೀಪದಲ್ಲಿ ನಮ್ಮ ಗುರುಗಳು ಬೇಗ ಬೇಗ ಹೆಜ್ಜೆ ಹಾಕುತ್ತದ್ದನ್ನು ಕಂಡೆವು ಕೆಲವು ಹೊರಟಿದ್ದಾರೆ ಅವಸರವಾಗಿ ನಾವು ಕೇಳಿದೆ ಎಲ್ಲಿಗೆ ಪ್ರಯಾಣ ಅಂತ ಕೇಳಿದ್ದೀವಿ ನಮ್ಮ ಗುರುಗಳ ಮನೆಗೆ ಅಂದರು ಅವ್ರ ಗುರುಗಳು ಬಂದಿಲ್ಲ ಅವ್ ಮನೆಗೆ ಹೋಗಿದ್ದಾರೆ ಇವರು ಯಾರು ತಮ್ಮ ಗುರುಗಳು ವಿದ್ವಾಂಸರು ನುಗ್ಗೆಹಳ್ಳಿ ತಿರುಮಲಾಚಾರ್ಯರು ಓಹೋ ಅಡಿಯಿಲ್ಲ ನಾವು ನುಗ್ಗೆಹಳ್ಳಿ ತಿರುಮಲಾಚಾರ್ಯರನ್ನು ವಿರೂಪಾಕ್ಷ ಶಾಸ್ತ್ರಿಗಳವರನ್ನು ಗಾಡಿಯಲ್ಲೇ ಕೊಳ್ಳಿರಿಸಿಕೊಂಡು ಮಠಕ್ಕೆ ಬಂದ್ವಿ ಗುರುಗಳನ್ನು ಅವ್ರ ಗುರುಗಳನ್ನು ಇಬ್ಬರನ್ನ ಕರ್ಕೊಂಬಂದರು ಕರ್ಕೊಂಬಂದು ಅದಕ್ಕೊಂದು ವಿರೂಪಾಕ್ ಶಾಸ್ತ್ರಿಗಳವರ ಒಂದು ವಿಶೇಷ ಪೀಠವನ್ನು ಅಣೆ ಮಾಡಿದ್ದೆವು ಅದರ ಮೇಲೆ ರತ್ನಗಂಬಳಿ ಹಾಸಿದ್ದೆವು ಆದರೆ ಅವರೇನು ಮಾಡಿದರು ಅಂದರೆ ವಿರೂಪಾಕ್ಷ ಶಾಸ್ತ್ರಿಗಳವರು ಆ ಪೀಠದಲ್ಲಿ ನುಗ್ಗೆ ಹೇಳಿ ತಿರುಮಲಾಚಾರನ ಕೂಡಿಸಿ ಗುರುವಂದನಕ್ಕೆ ಉಪಕ್ರಮ ಮಾಡಿದರು ಅದನ್ನು ಜಾಸ್ತಿ ಹೇಳಿಲ್ಲ ಹಿಂದೆ ಅವರು ಗುರುವಂದನ ಅಂದರೆ ದೊಡ್ಡ ಕೆಲಸ ಅದು ಪ್ರವರ ಹೇಳ್ಕೊಂಡು ದೀರ್ಘದ ನಮಸ್ಕಾರ ಮಾಡೋದು ಒಂದು ಸಲ ಅಲ್ಲ ಹನ್ನೆರಡು ಸಲ ಡಿ ಪರಿತಾರ ಪ್ರಸಂಗ ಬಂದಾಗ ನಮ್ಮ ಗುರುಗಳ ಕಡೆ ಪಾಠ ಹೇಳಿಸ್ಕೊಳ್ಳೋದು ಕಷ್ಟ ಆಗ್ತಿರ್ಲಿಲ್ಲ ಗುರುವಂದನೆ ಭಾಳ ಕಷ್ಟ ಆಗೋದು ಅಂತ ಅವ್ರು ಬರೋದ್ರೂ ಗುರುವನ ಮಾಡಿರಬೇಕು ಇವರು ಹನ್ನೆರಡು ಸಲ ನಮಸ್ಕಾರ ಮಾಡೋದಂದ್ರೆ ಸೂರ್ಯ ನಮಸ್ಕಾರ ಹಾಕಿದಂಗೆ ಹನ್ನೆರಡು ಸುಸ್ತಾಗಿರ್ತಿತ್ತಂತೆ ಇವರು ಸ್ವಲ್ಪ ಸ್ಥೂಲ ಬೇರೆ ಆಮೇಲೆ ಗುರುಗಳು ಬಂದ್ರೆ ಪಾಠಾಶೀರ್ಮಣ ಗುರುವಂದನೆ ಆಯಿತೋ ಅಂತ ಕೇಳೋರಂತೆ ಇವರು ಆಯಿತು ಅನ್ನೋ ಆದರೂ ಪರವಾಗಿಲ್ಲ ಇನ್ನೊಂದು ಸಲ ಮಾಡಿಬಿಡೋಣ ಅಂತ ಮಚ್ಚೋರು ನನಗೆ ಉಸಿರು ಏದು ಉಸಿರು ಬರ್ತಾಯಿತ್ತು ಅಂತ ಇವ್ರು ಹಾಕಿರು ಮಾಡಿದ್ರಂತೆ ಗುರುಗಳನ್ನು ಕೂಡಿಸಿಬಿಟ್ಟು ಗುರುವಂದನೆಗೆ ಉಪಕ್ರಮ ಮಾಡಿದರು ಆಮೇಲೆ ನಾವು ಮಠದ ಉಗ್ರಾಣದಲ್ಲಿ ಹುಡುಕಿ ಮತ್ತೊಂದು ಮನೆ ತರಲು ಕೆಲವು ನಿಮಿಷ ಬೇಕಾಗಿತ್ತು ಅವರೊಬ್ಬರೇ ಅಂತಂದು ಕೊಡಿಸಿದ್ದಾರೆ ಅವ್ರು ಗುರುಗಳನ್ನೇ ಕೂಡಿಸಿದ್ರಲ್ಲ ಇವ್ರು ಬೇರೆ ಮನೆ ತಂದು ಕೂಡಿಸಿದರು ಶಾಸ್ತ್ರಿಗಳು ಇನ್ನೊಂದು ಮನೆ ಮೇಲೆ ಕುಳಿತರು ಆಮೇಲೆ ಭಾಷಣಗಳು ನಡೆದುವು ಗಮನಿಸಬೇಕಾದದ್ದು ಸ್ನೇಹಿತರೆ ಯಾವ ವ್ಯಕ್ತಿಗೆ ಭಾರತ ಸರ್ಕಾರದಿಂದ ಆಗಿನ ಕಾಲಕ್ಕೆ ಮಹಾ ಮಹೋಪಾಧ್ಯಾಯ ಅಂತ ಬಿರುದು ಬರ್ತದೋ ಮಹಾರಾಜರು ವಿದ್ಯಾನಿಧಿ ಅಂತ ಅವಾರ್ಡ್ ಕೊಡ್ತಾರೋ ಯಾವ ತೂಕದ ಮನುಷ್ಯ ಯಾವ ತೂಕದ ವಿದ್ವಾಂಸರು ಇರಬೇಕವ್ರು ಅಂಥವರು ಈ ಸ್ನೇಹಿತರ ಬಳಗ ಒಂದು ಪ್ರೀತಿ ಮಾಡಿ ಸನ್ಮಾನ ಮಾಡ್ತೀವಿ ಅಂದರೆ ಅದಕ್ಕೆ ಏನೂ ಮನಸ್ಸಿಲ್ಲ ಒತ್ತಾಯಕ್ಕೆ ಬಂದು ತಮ್ಮ ಗುರುಗಳನ್ನು ಕೂಡಿಸಿದ್ದಾರೆ ಕೂಡಿಸಿದ ಬೇರೆ ಮನೆಯಲ್ಲಿ ಕೂತ್ಕೊಂಡ್ರು ಮುಂದೆ ಮುಂದಿನ ಮಾತು ಬಹಳ ಹೃದಯಕ್ಕೆ ಆರ್ದ್ರವಾಗಿ ಮುಟ್ಟುವಂಥ ಮಾತು ಶಾಸ್ತ್ರಿಗಳು ಪ್ರತ್ಯುತ್ತರ ಹೇಳುವಾಗ ಎಲ್ಲರೂ ಭಾಷಣೆ ಮಾಡಿದರು ಮೆಚ್ಚುಗೆ ಬಗ್ಗೆ ಮಾತಾಡಿದರು ಉತ್ತರ ಕೊಡಬೇಕಲ್ಲ ಶಾಸ್ತ್ರಿಗಳಿಗೆ ಅವ್ರು ಏನು ಹೇಳಿದರು ಅನ್ನೋದು ನಿಜವಾಗಲೂ ನಾವೆಲ್ಲ ವಿಚಾರ ಮಾಡಬೇಕ್ರಿ ತಾವೆಲ್ಲ ಬಹು ಸಂತೋಷಪಟ್ಟಿದ್ದೀರಿ ನನಗೂ ಬಹು ಸಂತೋಷ ನೀ ವಿದ್ಯಾನಿಧಿ ನೀ ಮಹಾಮಹೋಪಾಧ್ಯಾಯ ಎಂದರೆ ಯಾರಿಗೆ ತಾನೇ ಸಂತೋಷ ಆಗಲಿಕ್ಕಿಲ್ಲ ಇದನ್ನು ನಮ್ಮ ಮಹಾರಾಜರು ಕೊಟ್ಟಿದ್ದಾರೆ ಸಾರ್ವಭೌಮ ಸರ್ಕಾರದವ್ರು ಕೊಟ್ಟಿದ್ದಾರೆ ಇದೆಲ್ಲ ಸಂತೋಷ ಪಡಬೇಕಾದ ವಿಷಯವೇ ಹೌದು ಆದರೆ ಇಂದಿನ ಮಾತು ನೋಡಿ ಆದರೆ ಆ ಇನ್ನೊಬ್ಬ ಮಹಾರಾಜ ಇದ್ದಾನಲ್ಲ ಇನ್ನೊಬ್ಬ ಮಹಾರಾಜ ಇದ್ದಾನಲ್ಲ ಸಾರ್ವಭೌಮರಿಗಿಂತ ದೊಡ್ಡ ರಾಜ ಧರ್ಮರಾಜ ಪಿತೃಪತಿ ಅಲ್ಲಿದ್ದಾನಲ್ಲ ಮೇಲೆ ಅವನು ಎಂದೋ ಒಂದು ದಿನ ಅಲ್ಲಿಗೆ ಹೋಗಬೇಕಾಗ್ತದಲ್ಲ ನಾನು ಆಗ ಅವ ಕೇಳ್ತಾನೆ ಆಗ ಅವ ಕೇಳ್ತಾನೆ ಎಲ ಎಲ್ಲ ಅವ ಕೊಟ್ಟ ನೀ ತೊಗೊಂಡು ಅವ ಕೊಟ್ಟ ನೀ ತೊಗೊಂಡು ಯಾವ ವಿದ್ಯಾಕ್ ನಿಧಿಯೋ ನೀನು ವಿದ್ಯಾನಿಧಿ ಕರೆಕ್ಟು ಯಾವ ವಿದ್ಯಾಕ್ ನಿಧಿಯೋ ನೀನು ಅಂತ ಕೇಳ್ತಾನಲ್ಲ ಆಗ ನಾನು ಏನು ಹೇಳಬೇಕು ಅಂತ ಇದು ವಿನಮ್ರತೆಗೆ ವಿನಯಕ್ಕೆ ಒಂದು ಅದಕ್ಕೊಂದು ಮಾದರಿ ಆ ಭಗವಂತ ಕೇಳ್ತಾನೆ ವಿದ್ಯಾನಿಧಿ ಅಂತ ಅವಟ್ಟ ನೀವು ತೊಗೊಂಡು ಯಾವ ವಿದ್ಯಾಕ್ ನಿಧಿಯೋ ನೀನು ಅಂತ ಕೇಳ್ತಾನಲ್ಲ ಅವನ ಮೇಲೆ ಏನು ಉತ್ತರ ಕೊಡಲಿ ಅಂತ ನಾನೇನು ಹೇಳಬೇಕು ಅಂತ ಕೇಳಿದ್ರಂತೆ ಇದನ್ನು ನೆನೆಸ್ಕೊಂಡಾಗ ಅನಿಸುತ್ತೆ ಈಗ ಬಿರುದುಗಳು ಬಂದಾಗ ಹೆದರಿಕೆ ಆಗ್ತದೆ ಯಾರಿಗಾದರೂ ಒಂದು ಪ್ರಶಸ್ತಿ ಬಂತು ಅಂದ ತಕ್ಷಣ ಯಾರ ಮೂಲಕ ಹೋಗಿದ್ರಿ ಅಂತ ಕೇಳೋಂಗಾಗ್ತದೆ ಫಸ್ಟ್ ಪ್ರಶ್ನೆ ಅದೇ ಕೇಳೋದು ಎಲ್ಲರೂ ಈಗ ಯಾರ ಮೂಲಕ ಹೋಗಿದ್ರಿ ಯಾರ ಮೂಲಕ ಟ್ರೈ ಮಾಡಿದಿರಿ ಅದು ಬೇರೆ ಪ್ರಶ್ನೆ ಈಗ ಟ್ರೈ ಮಾಡಿದಿರಿ ಅಂಥದ್ದು ಅಪ್ಲಿಕೇಶನ್ ಹಾಕ್ಕೊಂಡು ಮೂರು ಚಪ್ಪಲಿ ಸಮಸ್ಕೊಂಡು ಮನೆ ಮನೆಗೆ ಹೋಗಿ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೂ ಪ್ರಶಸ್ತಿ ಬಂದದ್ರ ಬಗ್ಗೆ ಕೂಡ ಹೇಗೆ ಅಂಟಿಸ್ಕೊಳ್ಳದೆ ಇರುವಂಥದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅದಕ್ಕೆ ನಿಜವಾಗ್ಲೂ ಅವರು ತೂಕದ ವ್ಯಕ್ತಿಗಳು ನೆನೆಸ್ಕೋಬೇಕು ಡಿ ವಿ ಜಿ ಅಂಥವ್ರವ್ರು ನೆನೆಸ್ಕೊಂಡು ತಮ್ಮ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಒಂದು ದೊಡ್ಡ ಭಾಗ ಕೊಡ್ತಾರೆ ಅವರಿಗೆ ಅಂದರೆ ಅವ್ರ ತೂಕ ಎಂಥದ್ದು ಇರಬೇಕು ಅಂತ ಅಂಥವ್ರು ನೆನೆಸ್ಕೊಂಡಾಗ ನಮ್ಮ ಜೀವಕ್ಕೊಂದು ಹದ ಬರ್ತದೆ ಎಲ್ಲೋ ಒಂಚೂರು ಅಲ್ಲಿಯಲ್ಲಿ ಅಹಂಕಾರ ಸುಳದಾಡ್ತಾ ಇದ್ದರೆ ಛೇ ಅಂಥವ್ರು ಹಂಗೆ ಹೇಳಬೇಕಾರೆ ನಮ್ಮ ಹಣೆ ಬಾರಿ ಏನ್ರಿ ಅಂತ ಅನ್ನಿಸ್ತದೆ ಒಂದು ಸಲ ಹಂಗೆ ಅನಿಸ್ಬೇಕು ಅಂತ ಬರ್ತದ್ದು ಬಹುಶಃ ಅವರು ಅಂಥವ್ರು ಆ ಮಟ್ಟದವರಿದ್ದರು ಅಂಥ ಅವಾರ್ಡ್ ಪ್ರಶಸ್ತಿ ಬಂದರೆ ಹಚ್ಕೊಳ್ಳಿಲ್ಲ ಅವರು ಸಣ್ಣ ಸಣ್ಣದಕ್ಕೆ ಹಾರಾಡ್ತಿರ್ತೀವಿ ಅಂತ ಇನ್ನೊಂದು ಅವರು ಹುಡುಗರಾಗಿದ್ದಾಗ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹ್ಯಾ ಕಲಿತಾ ಇದ್ರು ಅಂತ ಅವರು ತಮ್ಮ ಬಗ್ಗೆ ಯಾವ ವಿಷಯವೂ ಹೇಳ್ತಿರ್ಲಿಲ್ಲಂತೆ ತಮ್ಮ ತಮ್ಮ ಚರಿತ್ರೆ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲಂತೆ ಯಾವುದೋ ಒಂದೆರಡು ಉದಾಹರಣೆ ಕೊಟ್ಟಿರಬೇಕು ಅದ್ರ ಮೇಲೆ ದಿವಿ ಜಿ ಬರೀತಾರೆ ತುಂಬ ಬಡವ್ರು ಬಡತನ ವಿರೂಪಾಕ್ಷಾಸ್ತ್ರಿಗಳು ಸಣ್ಣವರದ್ದು ಕಲಿಬೇಕಾದ್ರೆ ತುಂಬ ಬಡತನ ಹ್ಯಾ ಕಲಿತಿದ್ರು ಅವರು ಅಂತ ಒಂದು ಅಗ್ರಹಾರದಲ್ಲಿದ್ದರಂತೆ ವಾಸುದೇವಶಾಸ್ತ್ರಿಗಳ ಮನೇಲಿ ಒಂದು ಕೂಡ ಊಟಕ್ಕೆ ಅರೇಂಜ್ಮೆಂಟ್ ಆಗಿತ್ತು ಊಟ ಕಟ್ಟಿ ಊಟ ಹಾಕಬೇಕು ಅರೇಂಜ್ ಮಾಡ್ಕೊಂಡಿದ್ರು ಶಾಸ್ತ್ರಿಗಳಿಗೆ ಮದುವೆ ಆಗಿರಲಿಲ್ಲ ಒಂದು ಕೋಣೆನ ಬಾಡಿಗೆ ತೊಗೊಂಡಿದ್ದರಂತೆ ಬಾಡಿಗೆಗೆ ತಿಂಗಳಿಗೆ ಪಾವಲಿ ತಿಂಗಳಿಗೆ ನಾಲ್ಕು ಕಣೆ ಬಾಡಿಗೆ ಇಲೆಕ್ಟ್ರಿಕ್ ದೀಪ ಅನ್ನೋದು ಇರಲಿಲ್ಲ ಆವಾಗ ರಾತ್ರಿ ಹೇಗೆ ಓದ್ತಾಯಿದ್ರು ಗ್ರಂಥಗಳಲ್ಲಿ ಹೇಗೆ ಓದ್ತಾಯಿದ್ರು ವಿರೂಪಾಕ್ಷ ಶಾಸ್ತ್ರಿಗಳವರು ಅನ್ನೋದನ್ನು ಅದು ಕೇಳ್ತಾರೆ ಶಾಸ್ತ್ರಿಗಳು ಮಾಡಿಕೊಂಡಿದ್ದ ಏರ್ಪಾಟನ್ನು ಈಗಿನವರು ಕೇಳಬೇಕಾದದ್ದು ಹೇಗೆ ಓದ್ತಿದ್ರು ಅವರು ಅಂತ ಹೇಗಿದೆ ನೋಡಿ ಓದಿಗೆ ಕೂಡುವ ಹೊತ್ತಿನಲ್ಲಿ ಒಂದು ಮಣ್ಣು ಹಣತೆಯಲ್ಲಿ ಕೊಂಚ ಎಣ್ಣೆ ಹಾಕಿ ಬತ್ತಿ ನೆನೆಸಿ ಅದನ್ನು ಆ ಮನೆಯೊಳಗಿನ ಮನೆಯವರಿಟ್ಟಿದ್ದ ದೇವರ ನಂದಾದೀಪದಿಂದ ಹೊಚ್ಚಿಸಿಕೊಳ್ಳುವರು ಯಾರ್ದೋ ಮನೆಯಲ್ಲಿ ಇರ್ತಿದ್ರಲ್ಲ ಬಾಡಿಗೆರಲ್ಲಿ ಅವ್ರ ಮನೆಯ ನಂದಾದೀಪ ಯಾವಾಗಲೂ ಇರೋದು ಈ ದೀಪ ಸ್ವಲ್ಪ ಎಣ್ಣೆ ಹಾಕೋದು ಇದಕ್ಕೆ ಪ್ರಣತಿಗೆ ದೀಪ ಹಚ್ಕೊಂಡ್ಬರೋದು ನಂದಾದೀಪದಿಂದ ಹಾಗೆ ಆದ ಬೆಳಕಿನಲ್ಲಿ ತಾಳೆ ಓಲಿಯ ಪುಸ್ತಕವನ್ನು ತೆರೆದು ಓಲಿಯ ಒಂದು ಪಕ್ಕವನ್ನು ಎರಡು ಮೂರು ಸಲ ಓದುವರು ಪ್ರಿಂಟ್ ಇರಲಿಲ್ಲ ಆವಾಗ ತಾಳೆ ಓರು ತಾಳೆಗರಿ ಎರಡು ಮೂರು ಸಾಲಿರೋದು ಆ ದೀಪದ ಬೆಳಕಲ್ಲಿ ಹಿಡ್ಕೊಂಡು ಆ ಮೂರು ಸಾಲು ಎರಡು ಸಲ ಮೂರು ಸಲ ಓದೋರು ತಾಳೆಯೋಲಿಯ ಒಂದು ಪಕ್ಕದಲ್ಲಿ ಸುಮಾರು ಎಂಟು ಹತ್ತು ಪಂಕ್ತಿ ಮೋಡಿ ಬರಹ ಇರುತ್ತಿತ್ತು ಶಾಸ್ತ್ರಿಗಳು ಅಷ್ಟನ್ನೂ ಮೊದಲಿಂದ ಕಡೆಯವರೆಗೆ ಒಂದು ಬಾರಿ ಓದುವರು ಆಮೇಲೆ ಇನ್ನೊಂದು ಬಾರಿ ಆಮೇಲೆ ಬಹುಶಃ ಇನ್ನೂ ಒಂದು ಬಾರಿ ಹೀಗೆ ಎರಡು ಮೂರು ಸಲ ಓದುವಷ್ಟರಲ್ಲಿ ಗ್ರಂಥವಾಕ್ಯಗಳು ಬಾಯಿಗೆ ಓದಗುತ್ತಿದ್ದವು ಆ ದೀಪದ ಬೆಳಕಲ್ಲಿ ಎರಡು ಮೂರು ಸಲ ಓದಬೇಕಾದ ಬಾಯಿಗೆ ಬಂದುಬಿಡೋದು ಆಗ ಅವರು ದೀಪವನ್ನು ಆರಿಸುವರು ದೀಪ ಆರಿಸ್ಬಿಟ್ಟು ಬೀದಿಗೆ ಬಂದು ಗ್ರಂಥವಾಕ್ಯಗಳನ್ನು ಬಾಯಿಂದ ನುಡಿಯುತ್ತಾ ಈ ಕಡೆಯಿಂದ ಆ ಕಡೆಗೂ ಆ ಕಡೆಯಿಂದ ಈ ಕಡೆಗೂ ಶತಪಥ ತೊಳೆಯುವರು ಏನು ಓದಿದ್ರೆ ಮೂರು ಸಾಲು ಅದನ್ನು ಬೈಪಾಟ್ ಮಾಡಿಕೊಂಡು ಹೋಗೋದು ಆಗ ಅವರ ಮನಸ್ಸಿಗೆ ಗ್ರಂಥ ಸ್ವಾಧೀನವಾಯಿತೆಂದು ದೃಢಪಡ್ಬೋದು ಹಾಗಾದಾಗ ಅವರು ಮತ್ತೆ ತಮ್ಮ ಕೋಣೆಯೊಳಗೆ ಹೋಗಿ ಹಣತೆಯ ನಂದಂದಾದೀಪದಿಂದ ಮತ್ತೆ ಹಚ್ಚಿಕೊಂಡು ಬರುವುದು ಎದಕ್ಕೆ ಗೊತ್ತಾಯಿತು ಎಣ್ಣೆಯ ವೆಚ್ಚವನ್ನು ಬೆಂಕಿ ಕಡ್ಡಿಯ ವೆಚ್ಚವನ್ನು ಉಳಿಸುವುದಕ್ಕಾಗಿ ಏರ್ಪಾಟು ಬಾಯ್ಪಾಟ್ ಮಾಡುವಾಗ ಎಣ್ಣೆ ಯಾಕೆ ವೇಸ್ಟ್ ಮಾಡಬೇಕು ಆರಿಸ್ಬಿಡೋದು ಬಾಯಿ ಬಂದಿದೆಯಲ್ಲ ತಲೆಗೆ ಅದನ್ನೇ ನೆನೆಸ್ಕೊಂಡು ಬಾಯ್ಪಾಟ್ ಮಾಡಬೇಕು ಈಗ ಓಲೆಯ ಎರಡನೇ ಪುಟ ಅದನ್ನು ಹೀಗೆ ಗಟ್ಟಿ ಮಾಡುವುದು ಅದು ಸ್ವಾಧೀನ ಮಾಹಿತಿ ಮತ್ತೊಂದು ಓಲೆಯ ಪುಟ ಆಮೇಲೆ ಹಿಂದಿನ ಪುಟ ಹೀಗೆ ಅವರ ಗ್ರಂಥ ವ್ಯಾಸಂಗ ಮಾಡುವಾಗ ಏನಾಗ್ತಿತ್ತು ಅಂತ ತಮ್ಮ ತಮಗೆ ಹೇಳ್ಕೊತಾ ಇದ್ರಂತೆ ಹ್ಯಾ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಒಂದಾನೊಂದು ಪುಟದ ವಿಷಯವನ್ನು ಬಾಯಿಂದ ನುಡಿದು ಶತಪಥ ನುಡಿಯುತ್ತಿದ್ದಾಗ ಆ ಗ್ರಂಥ ವಾಕ್ಯ ಬಾಯಿಗೆ ಬರಲಿಲ್ಲ ಅಂತ ಓದಿದ್ರಲ್ಲ ನಾಲ್ಕೈದು ಸಾಲು ತಿರುಗಾಡಬೇಕಾದ್ರೆ ಯಾವುದೋ ಮರ್ತು ಹೋಯಿತು ಅಂದರೆ ಏನು ಮಾಡ್ತಿದ್ರು ಅಂದರೆ ಮೂಗನ್ನು ಹಿಡಿದುಕೊಂಡು ಕೆನ್ನೆಗಳ ಮೇಲೆ ಫಟಿ ಇರಂದು ಹೊಡೆದುಕೊಳ್ಳುವರು ಎಷ್ಟು ಗಟ್ಟಿ ಮನಸ್ಸಿರಬೇಕು ಓದಬೇಕಾದ್ರೆ ಅಂತ ನಮ್ಮ ಹುಡುಗರಿಗೆ ಎಷ್ಟು ಕಷ್ಟ ಆಗುತ್ತೆ ಎಲ್ಲ ಪೇರೆಂಟ್ಸ್ ಕಡೆ ನೋಡ್ತೇನೆ ನಾನು ಪೇರೆಂಟ್ಸ್ ಬರ್ತಾರೆ ನನ್ನ ಕಡೆಗೆ ಸರ್ ನಮ್ಮ ಹುಡುಗಿ ಕಾನ್ಸಂಟ್ರೇಷನೇ ಇಲ್ಲ ಸರ್ ಅದು ಹೆಂಗೆ ಬರುತ್ತೆ ಕಾನ್ಸಂಟ್ರೇಷನ್ ನೂರ ಒಂದು ಚಾನಲ್ಲು ನಾ ಹುಡುಗರಿಗೆ ಹೇಳ್ತೀವಿ ನೋಡೋ ಕೋಣೆಯಲ್ಲಿ ಕುತ್ಕೊಂಡು ಓದ್ಕೊಳ್ಳೋ ನೀನು ಪರೀಕ್ಷೆ ಬಂತು ಬಾಗಿಲು ಹಾಕ್ಕೋ ಆ ಹುಡುಗ ಬಾಗಿಲು ಹಾಕ್ಕೊಂಡಿರ್ತಾನೆ ಹೊರಕೊತ್ತು ನಾನು ಸೀರಿಯಲ್ ನೋಡ್ತಾ ಇರ್ತೀನಿ ಪರೀಕ್ಷಾ ಅಮ್ಮನಿಗಿಲ್ಲ ಮಗನಿಗಿದೆ ಅದರಮ್ಮ ಸೀರಿಯಲ್ ನೋಡ್ತಾ ಇದ್ರೆ ಮಗನ ಮನಸ್ಸಲ್ಲಿರುತ್ತೆ ಇಲ್ಲೇ ಇರುತ್ತೆ ಹೊರಗಡೆ ಅಲ್ಲಿ ಅವರು ಹೇಗೆ ಮಾಡ್ತಿದ್ರು ಅಂದರೆ ಮೂವ್ ಕಣ್ಣಿಗೆ ಫಟಿ ಇರೋಂಥ ಹೊಡ್ಕೊಳ್ಳೋರಂತೆ ಗ್ರಂಥವಾಕ್ಯವು ಸರಾಗ ತಪ್ಪದೇ ಸರಾಗವಾಗಿ ಬಾಯಿಗೆ ಬಂದರೆ ಮರೀದೇ ಹೋದೆ ಕರೆಕ್ಟಾಗಿ ಹೇಳ್ಕೊಂಬಿಟ್ರೆ ತಮಗೆ ತಾವೇ ಹೇಳ್ಕೊಳ್ಳಂಥ ಎಲ್ಲ ವಾಮನ ಏನು ವಿದ್ವಾಂಸನಾಗಿಬಿಟ್ಟಿಯೋ ಎಂದು ತಮ್ಮನ್ನು ತಾವೇ ಪ್ರೋತ್ಸಾಹಿಸಿಕೊಳ್ಳುವರು ಹಾಗಲ್ಲದೆ ಮರೆತು ಹೋದರೆ ಎಲ್ಲ ವಾಮನ ಏನು ಮೂರ್ಖ ಹುಟ್ಟಿದೆಯೋ ನೀನು ಎಂದು ತಮ್ಮನ್ನು ತಾವೇ ಬೈಕೊಳ್ಳುವರು ಹೇಗೆ ಮನುಷ್ಯನು ತನ್ನೊಳಗಿನ ಮೌಢ್ಯದಿಂದ ತಾನು ತನ್ನಲ್ಲದೆ ಬೇರೆ ಎಂಬಂತೆ ನಡೆದುಕೊಳ್ಳುತ್ತಾನೆ ಎಂದು ನಿದರ್ಶನ ಕೊಡುವಾಗ ಈ ಘಟನೆಯನ್ನು ಶಾಸ್ತ್ರಿಗಳು ಹೇಳಿದರು ಎಷ್ಟು ಕಷ್ಟಪಟ್ಟು ಓದಿದ್ದು ಅದಕ್ಕೆ ಒಬ್ಬ ತಮ್ಮ ಜೀವನದ ಎತ್ತರಕ್ಕೆ ಬಂದಾಗ ಮಹಾ ಆಗಬೇಕಾದ್ರೆ ವಿದ್ಯಾನಿಧಿ ಆಗಬೇಕಾದ್ರೆ ಅದು ಕಾಣಿಸುತ್ತೆ ವಿದ್ಯಾನಿಧಿ ಆದದ್ದು ಕಾಣಿಸುತ್ತೆ ಮಹಾ ಮಹೋಪಾಧ್ಯಾಯದ ಕಾಣಿಸುತ್ತೆ ಈ ಪರಿಶ್ರಮ ಕಾಣಿಸಿರೋದಿಲ್ಲ ಈ ಪರಿಶ್ರಮ ಆದದ್ರಿಂದ ಅವ್ರು ಕೊನೆಗೆ ಅದಕ್ಕೆ ಡಿ ಮಾತನ್ನು ಹೇಳ್ತಾರೆ ಇನ್ನೊಂದು ಘಟನೆ ನಂಬಿಕೆ ಹೇಗಿತ್ತು ಗಟ್ಟಿ ತಾವು ಕೆಲಸದ ಬಗ್ಗೆ ಅಂದರೆ ಒಂದು ದಿನ ಮಧ್ಯಾಹ್ನ ಮೂರು ಗಂಟೆ ನಾನು ಪಾಠಕ್ಕಾಗಿ ಶಂಕರ ಮಠದ ದಕ್ಷಿಣ ಪಾರ್ಶ್ವದಲ್ಲಿರುವ ಸತ್ರದ ಬಳಿ ನಿಂತಿದ್ದೆ ಶಾಸ್ತ್ರಗಳನ್ನು ಭೇಟಿಯಾಗಬೇಕು ಅಂತ ಆವಾಗೇನಾಯಿತು ಅಂದರೆ ಮೈಸೂರು ಸರ್ಕಾರದ ವಿದ್ಯಾ ಇಲಾಖೆ ಡೆಪ್ಯ್ಟಿ ಇನ್ಸ್ಪೆಕ್ಟರ್ ಜನರಲ್ ದಾಸಪ್ಪ ಅಂತ ಇದ್ರಂತೆ ಅವ್ರು ಬಂದ್ರಂತಲ್ಲಿ ಅವ್ರ ಹಿಂದಕ್ಕೆ ವಾರ್ಡನ್ ಆಗಿದ್ದಾಗ ಡಿ ವಿಲ್ಲೇ ಇದ್ರಂತೆ ಕಲಿತೆ ಇದ್ರಂತೆ ಹೀಗಾಗಿ ಪರಿಚಯ ದಾಸಪ್ಪನವರು ವಿದ್ಯಾಪ್ರೇಮಿಗಳು ಸಂಸ್ಕೃತ ಚೆನ್ನಾಗಿ ಓದ್ಕೊಂಡಿದ್ದವರು ಆವಾಗ ದಾಸಪ್ನವರು ಡಿ ವಿ ಜಿ ಅವ್ರ ಹುಡುಗಾಗಿದ್ದ ಕೂಡಿಸ್ಕೊಂಡ್ಬಿಟ್ಟು ಓದೋ ನನಗೆ ಶೇಕ್ಸ್ಪಿಯರ್ ಓದು ಗಿಬ್ಬನ್ ಓದು ಅಂತ ಓದಿಸ್ಕೋತಾ ಇದ್ರಂತೆ ಆವಾಗಿಂದ ಹುಡುಗಾಗಿದ್ದ ಸಲಿಗೆ ಬೇರೆ ಇವ್ರು ನೋಡಿದರು ದಾಸಪ್ನವ್ರು ಬಂದರು ನೋಡಿದರು ಹೇಗೆ ಇಲ್ಲಿ ಅಂತ್ಕೊಂಡಿದ್ದೆ ನೀನು ಅಂತ ಕೇಳಿದ್ರಂತೆ ನಾನು ಪಾಠಕ್ಕಾಗಿ ಬಂದಿದ್ದೇನೆ ಶಾಸ್ತ್ರಿಗಳ ಕಡೆಗೆ ಅಂತ ಹೇಳಿದೆ ದಾಸಪ್ನವ್ರು ಸಂತೋಷ ಸಂತೋಷ ನಾನೂ ಶಾಸ್ತ್ರಿಗಳನ್ನು ಕಾಣಬೇಕು ಅಂದಿದ್ದೆ ಅವರು ಮುದ್ದದಕ್ಕೋಸ್ಕರ ಬಂದದ್ದಲ್ಲ ಡಿ ವಿಜನ್ ನೋಡಿ ನಿಲ್ಲಿಸಿ ಮಾತಾಡಿದ ಮೇಲೆ ಶಾಸ್ತ್ರಿಗಳು ಬರ್ತಾರೆ ನಾನು ಅವ್ರನ್ನ ಭೇಟಿ ಆಗಬೇಕು ಅಂತ ಮಾಡಿದ್ದೆ ಒಳ್ಳೆಯ ಸಮಯವಾಯಿತು ಅಂತ ನಿಂತರು ಒಂದೆರಡು ನಿಮಿಷಗಳೊಳಗಾಗಿ ಶಾಸ್ತ್ರಿಗಳು ಅಲ್ಲಿಗೆ ಚಿತ್ತೈಸಿದರು ಈ ಗಮನಿಸಬೇಕಾದ್ದು ಒಂದು ಸರ್ಕಾರದ ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ವಿದ್ಯಾ ಇಲಾಖೆದಾಗಿನವ್ರು ದೊಡ್ಡವರು ಅವರು ಮತ್ತು ತಿಳ್ಕೊಂಡವರು ಅವರು ಶಾಸ್ತ್ರಿಗಳನ್ನ ನೋಡೋಕ್ಕೆ ಬಂದಿದ್ದಾರೆ ನಮಸ್ಕಾರ ಪ್ರತಿ ನಮಸ್ಕಾರಗಳಾದ ಮೇಲೆ ದಾಸಪ್ಪನವರು ಹೇಳಿದರು ಏನು ಹೇಳಿದರು ಅಂದರೆ ಒಂದು ಪದದ ಅರ್ಥವನ್ನು ನಿಮ್ಮಲ್ಲಿ ಕೇಳಿಕೊಳ್ಳಬೇಕೆಂದು ಕುತೂಹಲವಿತ್ತು ಅಂದ್ರಂತೆ ಯಾವುದೇ ಒಂದು ಪದ ಅರ್ಥ ಕೇಳಬೇಕಾಗಿತ್ತು ನಿಮಗೆ ಅಂದ್ರಂತೆ ಏನದು ಅಪ್ಪಣೆ ಮಾಡೋಣವಾಗಲಿ ಅಂತ ವಿಶ್ವಶಾಸ್ತ್ರಿಗಳು ಹೇಳಿದರು ದಾಸಪ್ನವ್ರು ಹೇಳ್ತಾರೆ ಇದು ಮಾತನ್ನು ಗಮನಿಸ್ಬೇಕು ಇದನ್ನು ಮನೆಯಲ್ಲಿ ಓದ್ತಿದ್ರೆ ಸ್ವಲ್ಪ ಧ್ವನಿಪೂರ್ವಕವಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ಬಹಳ ಚೆನ್ನಾಗಿರೋ ಪದ್ಯ ಸುಮೃಡೀಕಾ ಸರಸ್ವತಿ ಎಂದು ಬರುತ್ತದಲ್ಲ ವೇದದಲ್ಲಿ ಸುಮೃಡೀಕಾ ಏನು ಅಭಿಪ್ರಾಯ ಅಂತ ದಾಸಪ್ಪನವ್ರು ಕೇಳಿದ್ರಂತೆ ಅವ್ರ ಪ್ರಶ್ನೆ ತಾನೇ ಕೇಳಿದ್ದು ಸುಮ್ರಡೀಕಾ ಅಂದರೆ ಏನು ಅರ್ಥ ಏನು ಅಭಿಪ್ರಾಯ ಅಂತ ಕೇಳಿದ್ರಂತೆ ಅದಕ್ಕೆ ಉತ್ತರ ಏನಿದೆ ಗೊತ್ತಾ ವಿರೂಪಾಕ್ಷ ಶಾಸ್ತ್ರಿ ಆಫೀಸಿಗೆ ಹೊಂಟಂಗೆದ ಯಜಮಾನ್ರು ಅಂದ್ರಂತೆ ಆಫೀಸಿಗೆ ಹೊಂಟಂಗೆದ ಯಜಮಾನ್ರು ಅಂದ್ರಂತೆ ಹೀಗೆ ಶಾಸ್ತ್ರಿಗಳು ವಿಷಯಾಂತರಕ್ಕೆ ತಿರುಗಿದ್ರು ಕೇಳಿದ್ರು ಹುಡುಕಿ ಇನ್ನೇನೇ ಹೇಳ್ತಾ ಇದ್ದಾರೆ ಆಫೀಸಿಗೆ ಹೊರಟಿರಲ್ಲ ಅಂತ ಅದಕ್ಕೆ ಅವರು ಮತ್ತೆ ದಾಸಪ್ಪನವರು ಅಲ್ಲ ನಾನು ಹೇಳಿದ್ದು ಅಮ್ಮ ಸುಮರಿಡೀಕೆ ಹೋಗೋರು ನಾನು ಹೇಳಿದ್ದು ಅಂದರು ಅವ್ರ ಮಾತು ಮುಗಿಸಿಲ್ಲ ಅಷ್ಟೊಳಗಿವರು ಏನು ನಡೆದುಕೊಂಡೇ ಹೋಗ್ತಿರೋಣ ಆಗ್ತಿದೆಯಲ್ಲ ಈ ಬಿಸಿಲಾಗೆ ಮತ್ತಿ ಇವರಂದರು ನಾನು ಕೇಳಿದು ಹೇಳ್ತಾನೆ ಅಲ್ಲಿ ಇನ್ನೇನು ಕೇಳ್ತಾ ಇದ್ದಾರೆ ಅಂಥೇಳಿ ಏನೋ ಹೊರಟೆ ಹಾಗೆ ಯೋಚನೆ ಮಾಡುತ್ತಾ ಅಂದ್ಬಿಟ್ಟು ಸುಮ್ರಡೀಕ ಮತ್ತಂದರು ಅವರು ಅಂದ ತಕ್ಷಣ ಆಫೀಸಿಗೆ ಹೊತ್ತಾಗ್ತದಲ್ಲ ಅಂದ್ರೆ ಇವರು ಅವ್ರು ಕೇಳಿದ ಕೇಳ್ತಾ ಇಲ್ಲ ಆಫೀಸಿಗೆ ಹೊತ್ತಾಗ್ತದಲ್ಲ ಅಂದ್ರಂತೆ ಇಲ್ಲ ಸ್ವಲ್ಪ ಹೊತ್ತು ಸರಿ ಮಾಡ್ಕೊಳ್ತೇನೆ ಸುಮ್ರ ಅಂದ್ರಂತೆ ಇಷ್ಟು ಹೊತ್ತಿಗೆ ಶಾಸ್ತ್ರಿಗಳ ಸಹನೆ ಮುಗ್ದಿತ್ತು ಸಹನೆ ಮುಗಿದಿತ್ತು ಅವ್ರೇನು ಮಾಡಿದ್ರು ಗೊತ್ತಾ ಅವರು ದಾಸಪ್ಪನವರ ಕಡೆಗೆ ತಿರುಗಿ ಕೈಬೆಟ್ಟಿನಿಂದ ಅವರ ಕಾಲ ಕಡೆ ತೋರಿಸಿ ಹೇಳಿದರು ಕಾಲಾಗೆ ಅದು ಇರುವ ಕಾಲಕ್ಕೆ ಬಾಯಾಗೆ ವೇದಾಕ್ಷರ ಬರತಕ್ಕದ್ದಲ್ಲ ನೋಡಿ ಏನು ಅದ್ಭುತ ಮಾತಲ್ವೇ ಸ್ವಾಮಿ ಇದು ಕಾಲಾಗೆ ಅದಿರುವ ಕಾಲಕ್ಕೆ ಬಾಯಲ್ಲಿ ವೇದಾಕ್ಷರ ಬರೋಂಗಿಲ್ಲ ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ವೇದ ಮಾತಾಡಬೇಡಿ ಅಂತ ಬಾಯಿ ತಪ್ಪಿ ಕೂಡ ಸುಮ್ಮರಿಡೀಕ ಹಂಗಲಿಲ್ಲ ಸು ಅವರು ಹೇಳಿದ್ದಕ್ಕೆ ತಕ್ಕಂತೆ ಅಲ್ಲೇ ಕಟ್ ಮಾಡಿ ಸುಮರಿಡಕ್ಕೆ ಅನಿಸೋಕ್ಕೂ ಬಿಡಲಿಲ್ಲ ಅವರಿಗೆ ಅಲ್ಲ ಆಫೀಸಿಗೆ ಗೊತ್ತಾಗ್ತದೆ ಲೇಟ್ ಆಗ್ತದೆ ಬಿಸಿಲಲ್ಲಿ ಹೋಗ್ತಾ ಇದ್ದೀರಿ ಇದೆಲ್ಲ ಮಾತಾಡಿದರು ಆ ಮಾತು ಕೂಡ ಅಕ್ಷರ ಕೂಡ ಅನ್ನಲಿಲ್ಲ ಬಾಯಿಂದ ಇನ್ನೂ ಮಾಡಿದಾಗ ತಡ್ಕೊಳ್ಳೋಕೆ ಆಗದೆ ಹೇಳಿದ್ರಂತೆ ಕಾಲಾಗಿ ಇರುವಾಗ ಕಾಲಾಗಿ ಅದು ಕಾಲಕ್ಕೆ ಬಾಯಲ್ಲಿ ವೇದ ಬರೋಂಗಿಲ್ಲ ದಾಸಪ್ನವ್ರು ಬಿಡಲಿಲ್ಲ ಇಂಗ್ಲೆಂಡ್ನವರು ಜರ್ಮನಿಯವರು ವೇದವನ್ನು ಓದಿ ಭಾಷಾಂತರ ಮಾಡಿಕೊಟ್ಟಿಲ್ವೇ ನಮಗೆ ಇಂಗ್ಲೆಂಡ್ನವರು ಈ ಹುಡುಗರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಇದು ಉತ್ತರ ಇದು ಅವರೆಲ್ಲ ಮಾಡೋಲ್ವೇನು ಸೂಟ್ಬುಟ್ಟು ಹಾಕ್ಕೊಂಡು ಮಾಡಲ್ಲೇನು ನಮಗೆ ಏನು ಪದ್ಧತಿ ಅದು ಮ್ಯಾಕ್ಸ್ ಮೂಲರು ಮಾಡ್ಕೊಳ್ಳಿಲ್ವಾ ನಮಗೆ ಅನುವಾದ ಮಾಡ್ಕೊಳ್ಳಿಲ್ವಾ ಅಂತ ಕೇಳಿ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದು ನಾವೆಲ್ಲ ಕೇಳ್ಕೊಂಡು ಮಕ್ಕಳಿಗೆ ಹೇಳಬೇಕಾದದ್ದು ನಾವು ಹೇಳ್ತಾರೆ ಭಾಷಾಂತರ ಮಾಡಿಕೊಟ್ಟಿದ್ದಾರಲ್ವೇ ಅಂತ ಕೇಳಿದರೆ ಅದು ಇರಬಹುದಪ್ಪ ತಾವೆಲ್ಲ ಬೈಬಲ್ ಮೊದಲಾದ ಅವರ ಗ್ರಂಥಗಳನ್ನ ನೋಡೋಣ ಆಗ್ತದಲ್ಲ ತಾವು ನೋಡೋದಿಲ್ವಾ ಬೈಬಲ್ ಅದೆಲ್ಲ ನೋಡ್ತೀರಲ್ಲ ವಾಕ್ಯ ಅವರಿಗೆ ಅರ್ಥವಾಗಬಹುದು ಈ ಪದ ಗ್ರಹಿಸ್ಬೇಕು ನಾವು ವಾಕ್ಯ ಅವ್ರಿಗೆ ಅರ್ಥವಾಗಬಹುದು ಪೂಜ್ಯ ಬುದ್ಧಿ ಉಂಟೋ ಇದು ಮುಖ್ಯ ವಾಕ್ಯ ಅರ್ಥ ಆಗೋದು ಬೇರೆ ಪೂಜ್ಯ ಬುದ್ಧಿ ಇರೋದು ಬೇರೆ ಆ ಬಿಳಿ ಜನಕ್ಕೆ ನಮ್ಮ ವೇದವಾಕ್ಯದ ಅರ್ಥವಾಗಬಹುದು ಅಥವಾ ಅರ್ಥವಾಯಿತೆಂಬ ಭ್ರಾಂತಿ ಇರಬಹುದು ಪೂಜ್ಯ ಬುದ್ಧಿ ಉಂಟೋ ಅರ್ಥಕ್ಕೂ ಪ್ರಜ್ಞೆಗೂ ತುಂಬ ವ್ಯತ್ಯಾಸ ಇದೆ ನಮ್ಮ ಪ್ರಜ್ಞೆಯ ಆಳಕ್ಕೆ ಒಂದು ಜ್ಞಾನ ಇಳಿಬೇಕಾದರೆ ಆ ಪೂಜ್ಯತೆಯಲ್ಲಿ ಆಗೋದಿಲ್ಲ ಆ ಪೂಜ್ಯತೆ ಇದೆಯಾದರೆ ಅರ್ಥ ಗೊತ್ತಾಗ್ಬೋದು ನಮಗೂ ಬೈಬಲ್ ಅರ್ಥ ಆಗ್ಬಹುದು ಕುರಾನ್ ಅರ್ಥ ಆಗ್ತದೆ ಓದಿದರೆ ಪರ್ಷಿಯನ್ ಭಾಷೆಯನ್ನು ಅನುವಾದ ಮಾಡ್ಕೊಂಡು ಮಾಡ್ಕೊಂಡ್ರೆ ಆಗುತ್ತೆ ಅರ್ಥ ಆಗ್ತದೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಬಂದಿದೆ ಆದರೆ ಅದರ ಅದರ ಅಂತರ್ಗತ ಆಗಬೇಕಾದ್ರೆ ಅದ್ರ ಬಗ್ಗೆ ಪೂಜ್ಯತೆ ಇದ್ದರೆ ಮಾತ್ರ ಆಗತ್ತೆ ಹಾಗೆ ಶಾಸ್ತ್ರಗಳು ಕೊಂಚ ಬೆಳೆಸಿದರು ಮುಂದೆ ಹೇಗೆ ಹೇಳಿದರು ಅಂದರೆ ಸ್ವಾಮಿ ತಾವೆಲ್ಲ ದೊಡ್ಡ ದೊಡ್ಡ ಉದ್ಯೋಗಗಳು ಇರೋಣ ತಾವೆಲ್ಲ ದೊಡ್ಡ ದೊಡ್ಡ ಉದ್ಯೋಗಗಳಿದ್ದೀರಿ ನಾವು ತಮ್ಮಂಥವ್ರನ್ನ ನೋಡಲಿಕ್ಕೆ ಕಚೇರಿಗೆ ಬಂದರೆ ಅದಕ್ಕೊಂದು ಉಡುಪಿನ ಮರ್ಯಾದೆ ಎಲ್ಲಿ ಕೂಡಬೇಕು ಎಲ್ಲಿ ನಿಲ್ಲಬೇಕು ಎಂಬ ಮರ್ಯಾದೆಗಳು ಉಂಟೋ ಇಲ್ಲವೋ ಇದೆಯಲ್ಲ ನಿಮ್ಮ ಆಫೀಸಿಗೆ ಬಂದಾಗ ಹೇಗೆ ಇರಬೇಕು ಅನ್ನೋ ಮರ್ಯಾದೆ ಇದೆಯಲ್ಲ ಹಾಗೆ ಅರಮನೆಗೆ ಹೋಗುವಾಗ ತಲೆಗೆ ಹೇಗೆ ಶಾಲು ಸುತ್ತಬೇಕು ಎಂಥ ಧೋತ್ರ ಉಡಬೇಕು ಇತ್ಯಾದಿ ಮರ್ಯಾದೆಗಳು ಉಂಟೋ ಇಲ್ವೋ ಇದೆ ಲೌಕಿಕ ವಿಷಯಗಳಲ್ಲೇ ಹೀಗಿರಲಿಕ್ಕಾಗಿ ಪರಬ್ರಹ್ಮ ಪ್ರತಿಪಾದಕವಾದಂಥ ವೇದಕ್ಕೆ ಮರ್ಯಾದೆ ಬೇಡವೆ ಎಷ್ಟು ಚೆನ್ನಾಗಿದೆ ನೋಡಿ ಲೌಕಿಕಕ್ಕೆ ಎಷ್ಟು ಮರ್ಯಾದೆ ಇರಬೇಕಾದ್ರೆ ಪರಬ್ರಹ್ಮ ಪ್ರತಿ ಪ್ರತಿಪಾದಕವಾದಂಥ ಒಂದು ವೇದಿಕೊಂದು ಮರ್ಯಾದೆ ಇರೋದು ಬೇಡವೆ ಅದಕ್ಕೆಷ್ಟು ಚೆನ್ನಾಗಿ ವಾರ್ನಿಂಗ್ ಕೊಡ್ತಾರೆ ಆಚಾರ್ಯರ ಸನ್ನಿಧಿಗೆ ದಯಮಾಡಿಸುವಾಗ ಪಾದರಕ್ಷೆ ಮೊದಲಾದವನು ದೂರದಾಗಿ ಬಿಡಬೇಕಷ್ಟೇ ಬಾಬಾ ನಾವು ಶೂಸ್ ಹಾಕ್ಕೊಂಡೆ ಹೀಗಂತೀವಲ್ಲ ಅದೊಂದು ರಿಚುವಲ್ ಆಗಿಬಿಡ್ತು ಹೇಳ್ತಾರೆ ಆಚಾರ್ಯ ಸನ್ನಿಧಿಗೆ ದಯಮಾಡಿಸುವಾಗ ಪಾದರಕ್ಷೆ ಮೊದಲಾದವನು ದೂರದಾಗಿ ಬಿಡಬೇಕಷ್ಟೇ ಹೀಗೆಲ್ಲ ವಾದ ಹೇಳಿದರು ದಾಸಪ್ಪನವರು ಬೇಜಾರಾಯ್ತಾ ಇಲ್ಲ ಅವರು ದೊಡ್ಡವರೇ ಅವ್ರು ಹೇಳ್ತಾರೆ ದಾಸಪ್ಪನವರು ವಿನಯದಿಂದಲೂ ಸಂತೋಷದಿಂದಲೂ ಅದನ್ನು ಕೇಳಿ ಅಂಗೀಕರಿಸಿ ತಾವು ಮತ್ತೊಮ್ಮೆ ಮಡಿಯಲ್ಲಿ ಬಂದು ಶಾಸ್ತ್ರಿಗಳನ್ನು ಕೇಳುವುದಾಗಿ ಹೇಳಿ ಹೊರಟರು ಅಂದರೆ ಯಾವುದಕ್ಕೆ ಎಲ್ಲಿ ಮರ್ಯಾದೆ ಕೊಡಬೇಕು ಹಾಕಿಕೊಡಬೇಕು ಇದೇನು ಅರ್ಥ ಇಲ್ಲ ಅಂತಲೂ ಹಾಗಿಲ್ಲ ಅದು ಹಾಗಿರ್ಬೇಕು ಅಂದರೆ ಹಾಗಿರ್ಬೇಕು ಅಷ್ಟೇ ಅದಕ್ಕೊಂದು ನಿಯಮ ಇದೆ ಮರ್ಯಾದೆ ಇದೆ ಅದು ಪಾಲಿಸಬೇಕು ಅಂತ ಹೇಳಿ ಹೇಳ್ತಾರೆ ಇದುವರೆಗೂ ನಾವು ಈ ಮೂರುವರೆ ದಿವಸ ವೈದಿಕ ಸಂಪ್ರದಾಯವನ್ನು ನದಿ ನಂಬಿಕೊಂಡು ಬದುಕಿದಂಥ ಜನ ಹೇಗೆ ಜೀವನ ನಡೆಸಿದರು ಹೇಗೆ ಸ್ವಲ್ಪದರಲ್ಲಿ ಬಹಳಷ್ಟನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನಿಸಿದರು ಹೇಗೆ ಸ್ವಧರ್ಮನಿಷ್ಠರಾಗಿದ್ದರು ಎಂಬುದನ್ನು ತಿಳಿಸೋದು ಈ ಸಂಪುಟದ ಉದ್ದೇಶ ಆಗಿತ್ತು ಎಲ್ಲ ಪಾತ್ರಗಳನ್ನು ತಗೊಳ್ಳಿಲ್ಲ ಕೆಲವೊಂದನ್ನು ಮಾತ್ರ ಆರಿಸ್ಕೊಂಡೆ ನಮ್ಮ ದೇಶ ಡಿ ಬರೀತಾರೆ ಕೊನೆಗೊಂದು ಭಾಗ ಬರೀತಾರೆ ಭಾಳ ಮುಖ್ಯವಾದ ಭಾಷೆ ಓದಬೇಕದನ್ನು ನಮ್ಮ ದೇಶ ಬೇರೆ ದೇಶಗಳಿಗಿಂತ ವಿಶಿಷ್ಟವಾದದ್ದು ಮತ್ತು ವಿಶೇಷವಾದದ್ದು ಯಾವುದರಿಂದ ವಿಶೇಷವಾದದ್ದು ನಮ್ಮ ದೇಶ ಅಂತ ಎಲ್ಲ ದೇಶದೊಳಗೆ ಯಾರು ಹೇಳ್ತಿದ್ರು ನಮ್ಮ ಗುರುಗಳು ಹೇಳೋರು ಯಾವ ದೇಶದಲ್ಲಿ ಹೋದರೂ ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಇದೆ ಗಾಳಿಯಲ್ಲಿ ನಮ್ಮ ದೇಶದಲ್ಲೂ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಅಲ್ಲೂ ಎಲೆಗಳ ಹೆಸರಾಗಿದೆ ನಮ್ಮ ದೇಶದಲ್ಲಿ ಹೆಸರು ಹಸಿರಾಗಿದೆ ಜಗತ್ತಿನೆಲ್ಲ ನಮ್ದಿದೆ ಹಾಗಾದರೆ ಭಾರತ ಯಾವುದ್ರಲ್ಲಿ ವಿಶೇಷವಾದದ್ದು ನಮ್ಮ ವೇದಶಾಸ್ತ್ರಗಳಿಂದ ದೊಡ್ಡದಾದ ವಿಶೇಷವಾದಂಥದ್ದು ಇದು ಯಾವ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ ನಮ್ಮ ದೇಶಕ್ಕೆ ವಿಶೇಷವಾಗಿ ಸಿಕ್ಕದ್ದಿದು ಅದನ್ನು ವಿಶೇಷತೆ ಇದು ಅದಕ್ಕೆ ಹೇಳ್ತಾರೆ ನಮ್ಮ ಭೌತಿಕ ಸಂಪತ್ತಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ ಅಲ್ಲಿ ರೋಡ್ ಟಾರ್ ಮಾಡ್ತಾರೆ ನಾವು ಮಾಡ್ತೀವಿ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಎಷ್ಟು ಎರಡು ರನ್ವೆ ಇದೆಯಾ ನಾವು ನಾಲ್ಕು ರನ್ವೆ ಮಾಡ್ತೀವಿ ಅಂದರೆ ನಾವು ಭೌತಿಕ ಸಂಪತ್ತಿನಲ್ಲಿ ಸಾಧನೆ ಮಾಡಬೇಕಾದ್ರೆ ಸ್ಪರ್ಧೆಗಿಳಿಬೇಕು ಡಿ ವಿ ಮಾತು ಎಷ್ಟು ಅದ್ಭುತ ಮಾತು ಗೊತ್ತಾ ಸ್ವಲ್ಪ ಆಳು ಕಿಳಿದು ವಿಚಾರ ಮಾಡಿ ಸ್ನೇಹಿತರೆ ಮನೆಗೆ ಹೋದ್ಮೇಲೆ ಭಾಳ ಅದ್ಭುತ ಅನಿಸುತ್ತೆ ನನಗೆ ನಾವು ಭೌತಿಕ ಸಂಪತ್ತಲ್ಲಿ ವೃದ್ಧಿ ಆಗಬೇಕು ಅಂದರೆ ಸ್ಪರ್ಧೆಗಿಳಿಲೇಬೇಕು ಅವ್ರ ಕಾರ್ ಹಂಗಿದೆಯಾ ನಮ್ಮ ಕಾರ್ ಹಿಂಗೆ ಮಾಡಬೇಕು ಸ್ಪರ್ಧೆಗೆ ಹೇಳಬೇಕು ಬೇರೆ ಮಾತಿಲ್ಲ ಯಾವುದು ಭೌತಿಕ ಸಂಪತ್ತಿಗೋಸ್ಕರ ವೃದ್ಧಿ ಮಾಡೋಕ್ಕೆ ಹೋಗ್ತೀವೋ ಅದು ಕಾಂಪಿಟೀಷನ್ ಬಂದ್ಬಿಡುತ್ತದೆ ಅದಕ್ಕೆ ಮುಂದೆ ಬರಿತಾರವರು ಸ್ಪರ್ಧೆಗೆ ಅವಕಾಶ ಕೊಡೋದ ಕ್ಷೇತ್ರವೆಂದರೆ ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಸ್ಪರ್ಧೆಗೆ ಅವಕಾಶ ಇಲ್ಲ ಆ ದೇಶ ಸಂಸ್ಕೃತಿ ಈ ದೇಶ ಸಂಸ್ಕೃತಿ ಅಂತ ಹೇಳ್ತೇವೆ ಇವತ್ತಿಗೆ ನೀವು ಥೈಲ್ಯಾಂಡಿಗೆ ಹೋಗಿ ಥಾಯ್ಲ್ಯಾಂಡಿಗೆ ಹೋದರೆ ಅವ್ರು ನಮಸ್ಕಾರ ಮಾಡೋರು ಸಿನ್ಸಿಯರ್ ನಾವು ನಮಸ್ಕಾರ ಮಾಡೋದಿಲ್ಲ ಅವ್ರು ಬಂದುಬಿಟ್ಟಿದ್ದೆ ಅವರು ಯಾರು ಬಂದರೂ ಎರಡು ಕೈ ಗಟ್ಟಿ ಮುಗಿದು ಹಿಂಗೆ ನಮಸ್ಕಾರ ಮಾಡ್ತಾರೆ ನೀವು ಹೋಟೆಲಲ್ಲಿ ಬಿಲ್ ಕೊಟ್ಟರು ಕೂಡ ಬಿಲ್ ಕೊಡಬೇಕಾದ್ರೂ ಹಿಟ್ಟಿನ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಅಂತಾರೆ ಅದು ಮೆಚ್ಕೋತೀವಿ ನಾವು ಒಬ್ಬರು ಜೋರು ಮಾತಾಡೋರು ಕೇಳಿಸಲ್ಲ ನಿಮಗೆ ಯಾರೂ ಹೋ ಅಂತ ಕಿರಿಚುಕೊಳ್ಳೋದಿಲ್ಲ ಎಲ್ಲ ಮೆದು ಮಾತು ಇಬ್ಬರು ಮಾತಾಡ್ತಾಯಿದ್ರೆ ತಪ್ಪಿ ಕೂಡ ನಡುಗೂ ಹೋಗೋದಿಲ್ಲ ಅವರು ಬಗ್ಗೆ ನಿಂತ್ಕೋತಾರೆ ಅದು ದೇಶ ಸಂಸ್ಕೃತಿ ಅದು ಹಾಗ ಒಂದೊಂದು ದೇಶಕ್ಕೆ ಒಂದೊಂದು ಸಂಸ್ಕೃತಿ ಅಂತಿದೆ ಹಾಗೆ ಕಾಂಪಿಟೇಷನ್ ಇಲ್ಲ ಅದರೊಳಗೆ ಇದುವರೆಗೂ ನೋಡಿ ಅವರು ಏನು ಮಾಡಿದ್ದಾರೆ ಅದಕ್ಕೇನು ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಭೌತಿಕ ಸಂಪತ್ತಿನಲ್ಲಿ ಮಾತ್ರ ಕಾಂಪಿಟೇಷನ್ ಮಾಡೋದು ಸಂಸ್ಕೃತಿಯಲ್ಲಿ ಕಾಂಪಿಟೇಷನ್ ಯಾರೂ ಮಾಡೋದಿಲ್ಲ ಅದಕ್ಕೆ ಹೇಳ್ತಾರೆ ಸ್ಪರ್ಧೆಗೆ ಅವಕಾಶ ಕೊಡದ ಕ್ಷೇತ್ರವೆಂದರೆ ಸಂಸ್ಕೃತಿ ಅದರಲ್ಲೂ ಭಾರತಕ್ಕೆ ಆಧ್ಯಾತ್ಮಿಕ ಸಂಸ್ಕೃತಿ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಮಶ್ರೇಷ್ಠವಾದ ಭಾಗ ಯಾರು ನಮ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ ವಿದ್ಯೆಯನ್ನು ಅನುಕೂಲವಾದ ಕಲೆಗಳನ್ನು ಸಂಪ್ರದಾಯಗಳನ್ನು ರೂಡಿಗಳನ್ನು ಕಾಪಾಡಿಕೊಂಡು ಬಂದಿದ್ದಾರೋ ಅವರು ದೇಶದ ಸಂಸ್ಕೃತಿಯ ಮೂಲ ನಿಧಿಯನ್ನು ಕಾಪಾಡಿದವರಾಗುತ್ತಾರೆ ಅವರೇ ನಮ್ಮ ಸಂಸ್ಕೃತಿಯ ಜೀವಾಳ ಅಂತ ಇದೆಲ್ಲ ಸರಿ ಆದರೆ ಒಂದು ಆಳವಾದ ಪ್ರಶ್ನೆ ಕೇಳ್ತಾರೆ ಡಿ ವಿಜಿ ಇಂಥ ಸರಳವು ನಿರ್ಮಲವು ನಿರುಪದ್ರವೂ ನಡೆಸಿಕೊಂಡಿರುವ ವೈದಿಕರು ಶಾಸ್ತ್ರಗಳು ಈಗೂ ಅಲ್ಲಲ್ಲಿ ಇರಬಹುದು ಸಂತೋಷ ಆದರೆ ನಮಗೆಲ್ಲರ ಮನಸ್ಸಲ್ಲಿರುವಂಥ ಪ್ರಶ್ನೆ ಅದು ಆದರೆ ಅಂಥವರು ನಮ್ಮ ದೇಶದಲ್ಲಿ ಇನ್ನೆಷ್ಟು ವರ್ಷ ಎಷ್ಟು ದಶಮಾನಗಳು ಇರಲಾದೀತು ಹಿಂದಿದ್ದೆಲ್ಲ ಚೆನ್ನಾಗಿತ್ತು ಸ್ವಾಮಿ ಇನ್ನೆಷ್ಟು ವರ್ಷ ಎಷ್ಟು ದಶಮಾನಗಳವರೆಗೆ ಇರೋಕ್ಕೆ ಸಾಧ್ಯ ಇದೆ ಅವರು ಅಂತ ಈಗಾಗಲೇ ಸಾಂಗವಾಗಿ ವೇದಾಧ್ಯಯನ ಮಾಡಿ ಘನಪಾಠಿಗಳಾದಂಥ ವಿದ್ವಾಂಸರ ಸಂಖ್ಯೆ ಕೈಬೆರಳಿನಿಂದ ಎಣಿಸುವಷ್ಟು ಇಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಸಾಮಾನ್ಯ ದೇವತಾ ಕಾರ್ಯ ಪಿತೃ ಕಾರ್ಯ ಮಾಡಿಸೋದಕ್ಕೆ ಜನ ಆ ಪರಿಸ್ಥಿತಿಯಾಗಿದೆ ನಾವು ನೋಡ್ತೀವಿ ಬೇರೆ ಕಡೆ ಬೇರೆ ದೇಶಕ್ಕೆ ಟೇಪ್ ರೆಕಾರ್ಡ್ ಇಟ್ಕೊಂಡಿರ್ತಾರೆ ಟೇಪ್ ರೆಕಾರ್ಡ್ರೆ ಪುರೋಹಿತರು ಅವರು ಟೇಪ್ ರೆಕಾರ್ಡ್ ಹೇಳ್ತಾ ಇರ್ತಾರೆ ಅದ್ರ ಪ್ರಕಾರ ಮಾಡಿಸ್ಬೇಕು ಆ ಆಗಿದೆ ಅದರದ್ದು ಒಂದು ಅಪಾಯ ಕೂಡ ಉಂಟು ಸರಿಯಾಗಿ ಗೊತ್ತಿಲ್ಲದೆ ಹೋದವರು ಚೂರು ಚೂರು ಗೊತ್ತಿದ್ದವರು ಅವರೇ ಜ್ಞಾನಿಗಳಾಗಿಬಿಡ್ತಾರೆ ಇದೀಗಲ್ಲ ಯಾವತ್ತಿಂದು ನಮ್ಮ ಅಜ್ಜ ಕಥೆ ಹೇಳೋನು ಮುಳುವಾಡ ಅಂತ ಒಂದು ಊರು ಸಣ್ಣ ಊರು ನಮ್ಮಜ್ಜ ಮೇಷ್ಟ್ಟ್ರಾಗಿ ಹೋದ್ರಂತಲ್ಲಿ ಆ ಪ್ರೈಮರಿ ಸ್ಕೂಲ್ ಮೇಷ್ಟ್ರಿಂದ ಮಲ್ಟಿಪಲ್ ಜಾಬ್ಸ್ ಅವನು ಪುರೋಹಿತ ಮಾಡೋದು ವೈದ್ಯಕೆಲ್ಲ ಮಾಡಿಸಿದ್ದ ತುಳಸಿ ಲಗ್ನ ಬರುತ್ತೆ ತುಳಸಿ ಮದುವೆ ಮಾಡ್ತೀವಲ್ಲ ತುಳಸಿ ಮದುವೆಗೆ ಹಿಂದೊಬ್ರು ಯಾರೋ ಮೇಷ್ಟ್ಟ್ರಿದ್ದರು ಅವರೇ ವಿದ್ವಾಂಸರು ಅಂತ ಹೆಸರು ಊರಿಗೆಲ್ಲ ಇವನು ಹೊಸ್ದಾಗಿ ಅಪಾಯಿಂಟ್ಮೆಂಟ್ ಹಾಕಿದ್ದಾನೆ ಆ ಬಿಡುಗಡೆ ಆಗಿಲ್ಲ ಇನ್ನು ತುಳಸಿ ಮದುವೆ ಬಂದಾಗ ನಮ್ಮ ಅಜ್ಜ ಹೋದ ಅವ್ರು ಕರೆದ್ರು ತುಳಸಿ ಪೂಜೆಗೆ ಬನ್ನಿ ಗೌಡ್ರ ಮನೆಗೆ ಅಂತ ಆ ಹಳೆಯ ಮೇಷ್ಟ್ರ ಇದ್ರಲ್ಲ ಅವರು ಪೂಜೆ ಮಾಡಿಸ್ ಮದುವೆ ಮಾಡಿಸ್ತಾ ಇದ್ರು ಹಾಂ ಮದುವೆ ಶುರು ಮಾಡ ಬನ್ನಿ ಅಕ್ಷತೆ ಎಲ್ಲ ಕೊಡ್ರಿ ಅಕ್ಷತೆ ಎಲ್ಲ ಕೊಟ್ಬಿಟ್ಟು ಕೆಲವೊಮ್ಮಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳಿಮ್ ಓದುತ್ತಂತಿದ್ರು ಅಂತೆ ಅವರು ಎಲ್ಲರು ಸೀರೆ ನಿಂತ್ಕೊಂಡ್ರು ಹಾಂ ಮಂತ್ರ ಅಕ್ಷತೆ ಹಾಕ್ರಿ ಸುಧಾ ಸಾವಧಾನ ಅಂದರು ಅಕ್ಕಿ ಕಳು ಹಾಕಿ ಬಂದರು ನಮ್ಮ ಅಜ್ಜ ಅಂದ ಇದೆಲ್ಲಿ ಮಂತ್ರ ಅದು ಕೆಲವೊಮ್ಮಲ್ಲವರಿಂದ ಏನು ಅಂತ ಇದ್ದಾರೆ ಮುಂಜಾನೆ ಅಕ್ಕಿ ಹಾಕಿದ್ರು ದಕ್ಷಿಣ ಕೊಟ್ಟರು ಕಳಿಸ್ಬಿಟ್ರು ನಮ್ಮಜ್ಜ ಮೇಷ್ಟನ್ನು ಕರೆದ್ರಂತೆ ಏನು ಹೇಳಿದ್ರಿ ನೀವು ಅಂತ ಏಯ್ ತುಳಸಿ ಲಗ್ನ ಅಂದ್ರಂತೆ ಇದೆ ಅಂತ ಮಂತ್ರ್ರಿ ಅಂದ್ರಂತೆ ನೀವು ಯಾರು ನಾನು ಮೇಷ್ಟ್ಟರು ಹೊಸ್ದಾಗ ಬಂದಿದ್ದೀನಲ್ಲ ಇವತ್ತು ನಿಮ್ಮ ಕಡೆಯಿಂದ ಚಾರ್ಜ್ ತೊಗೋಬೇಕು ಅಂತ ತಮ್ಮ ಮೇಸ್ಟ್ರು ಹೇಳಿಕೊಂಡು ನಮಜ್ಜ ಅಲ್ಲ ರೀ ಇಂಥ ಪರಿ ಕೆಟ್ಟ ಕೆಲಸ ಯಾಕೆ ಮಾಡ್ತೀರಿ ನೀವು ತುಳಸಿ ಮದುವೆ ಮಂತ್ರನೇ ಅಲ್ಲ ಅದು ನಿಮಗೆ ಬರುತ್ತಾ ಅಂತ ಕೇಂದ್ರ ಬರುತ್ತೆ ನನಗೆ ಅಂದರು ಅವ್ನು ಕಾಲು ಇಡ್ಕೊಳಂತ ಯಾರು ಮುಂದೆ ಹೇಳಬೇಡ್ರಿ ನಾನು ಹಾಗೆ ಬಿಟ್ಟು ಹೋಗ್ತೇನೆ ಎಂಟು ದಿವಸಕ್ಕೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ನನ್ನ ಜಾಗಕ್ಕೆ ನೀವು ಬಂದಿದ್ದೀರಿ ಯಾಕೆ ಹಿಂಗೆ ಆಗ್ತದೆ ಅಜ್ಜ ಆದಾಗ ತಮಾಷೆ ಮಾಡೋವನು ಎಲ್ಲಿ ಎರಡೂ ಕಣ್ಣು ಇಲ್ಲದೆ ಇದ್ದಂಥ ಊರಲ್ಲಿ ಒಂದು ಕಣ್ಣಿದ್ದವನು ಮಹಾ ಕಣ್ಣ ಶ್ರೇಷ್ಠ ಅಂತ ಹೇಳ್ತಾರೆ ಒಂದು ಶ್ರೇಷ್ಠ ಅವನು ಹಾಗೆ ಏನೂ ಬರದೇ ಇದ್ದಾಗ ಕೆಲವೊಮ್ಮಲ್ಲಿ ಅವರಿಂದ ಬರೆದವನು ಇದು ಮಹಾಜ್ಞಾನಿ ಅವನು ಇಲ್ಲೊಂದು ಆದಂಥ ಘಟನೆ ಒಂದು ಒಂದು ದೇಶಕ್ಕೆ ಹೋದಾಗ ಹೆಸರು ಹೇಳೋದು ಬೇಡ ಅವ್ರು ಇಲ್ಲಿವರೇ ಆಗ್ತಾರೆ ಅಲ್ಲಿ ಹೋದಾಗ ಒಬ್ಬರು ಗುಜರಾತಿಯೊಬ್ಬರು ನನ್ನ ಸ್ನೇಹಿತರು ಅವ್ರ ಮಾತಿಗೊಮ್ಮೆ ಹಮಾರೇ ಗುರುಜಿ ಬತಾತೆ ಸರ್ ಹಮ್ಮಾರ ಗುರುಜಿ ಐಸೆ ಬೋಲ್ತೇ ಹೇ ಗುರುಜಿ ಐಸೆ ಬೋಲ್ತೇ ಅಂತಂತಿದ್ದ ನಾನು ಕೌನ ಆ್ಯಪ್ಗೆ ಗುರುಜಿ ಅಂತ ಕೇಳಿದೆ ಗುರುಜಿ ಓ ಬೌದ್ ಜ್ಞಾನಿ ಹೇ ಬೌದ್ಧ ಜ್ಞಾನಿ ಹೇ ಅಂದರು ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ ನಿಮ್ಮ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಅವ್ರಿಗೆ ಫೋನ್ ಮಾಡಿದರು ಫೋನ್ ಮಾಡಿ ಹಮಾರೇ ದೋಸ್ತಾಯ ಬೆಂಗಳೂರು ಸೇ ಉಸ್ಕ ನಾಮ ಗುರ್ರಾಜ್ ಕರ್ಜಗಿ ಹೇ ಅತ್ಕೀಜಿ ಉನ್ಸೆ ಅಂತ ಕೊಟ್ಟರು ಅವ್ರು ಫೋನ್ ತೊಗೊಂಡ್ರು ತೊಗೊಂಡು ಮಾತಾಡಿ ಏನು ಮಾಡ್ತಿದ್ದೀರಿ ನೀವು ಇಲ್ಲಿ ಅಂತ ಕೇಳಿದೆ ಅವ್ರು ಚೆನ್ನಾಗಿ ಪರಿಚಯ ನನಗೆ ಮೊದಲೇ ಇಲ್ಲಿಂದ ಗೊತ್ತು ಸಾಕಷ್ಟು ಮಕ್ಕಳು ಪರಿಚಯ ಬೆಂಗಳೂರಲ್ಲೇ ಪರಿಚಯ ಏನು ಮಾಡ್ತಿದ್ದೀರಿ ಅಂತ ಕೇಳಿದೆ ಅಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕ್ಲಾರ್ಕ್ ಆಗಿದ್ದಾರೆ ಅಮೇರಿಕಾದಲ್ಲಿ ಸರ್ವೆ ಡಿಪಾರ್ಮೆಂಟ್ ಕ್ಲಾರ್ಕ್ ಆಗಿದ್ದಾರೆ ಮತ್ತು ಗುರುಗಳಂತಾರೆ ನಿಮ್ಗೆ ಇವರು ಅಂದೆ ಸುಮ್ಮನೆ ಸರ್ ಅವರು ಸುಮ್ಮನ ಸರ್ ಅಲ್ಲ ರೀ ನಿಮ್ಮ ಗುರುಗಳು ನೀವು ಯಾರು ನೀವು ಗುರುಗಳು ಅವ್ರ ಗುರುಗಳು ಏನಿದು ಅಂತ ಕೇಳಿದೆ ಏನೋ ಸರ್ ಭ್ರಮೆ ಅವರಿಗೆ ನಾನು ಗುರು ಅವರಿಗೆ ಅಂಥೇಳಿ ಅಂತ ನಾನು ಹೇಳಿದೆ ಸ್ವಾಮಿ ತಪ್ಪು ತಿಳ್ಕೊಬೇಡಿ ಭ್ರಮೆ ಅವರಿಗೆ ಬಂದದ್ದೋ ನೀವು ಮೂಡಿಸಿದ್ದವು ಸತ್ಯನಾರಾಯಣ ಪೂಜೆ ಪುಸ್ತಕ ಇಟ್ಕೊಂಡಿದ್ದಾರೆ ಅದು ಒಂದೇ ಮಂತ್ರ ಹೇಳಿಕೊಂಡು ಹದಿನೈದು ವರ್ಷದಲ್ಲಿದ್ದಾರೆ ತಪ್ಪಲ್ಲ ಹೊಟ್ಟೆಪಾಡಿಗೋಸ್ಕರ ಆಗಿದೆ ನನಗೇನೊಂದು ದುಃಖ ಆಗೋದಂದರೆ ಶಾಸ್ತ್ರಾಧ್ಯಯನ ಹೊಟ್ಟೆಪಾಡಿಗೊಂದು ಉದ್ಯೋಗ ಆಗಿದೆ ಅದಾದಾಗ ಚೆನ್ನಾಗಿ ಓದ್ಕೊಂಡು ರೆಡ್ಡಿ ಇಲ್ಲ ತೊಂದರೆ ಇಲ್ಲ ಅದನ್ನೇ ಓದ್ಕೊಳ್ಳಿ ನನಗೆ ಗೊತ್ತಿರೋದಿಷ್ಟು ಅಂತ ಹೇಳಿ ಓದ್ಕೊಂಡು ಬೆಳೆಸ್ಕೊಂಡು ಹೋದರೆ ಮಾತು ಬೇರೆ ಇದೇ ಸತ್ಯ ಅಂತ ಭ್ರಮೆ ಹುಟ್ಟಿಸಿದಾಗ ಜನಕ್ಕೆ ನಿಜವಾಗಲೂ ಶಾಸ್ತ್ರಾಧ್ಯಯನ ಏನು ಅನ್ನೋದು ಮರ್ತು ಹೋಗ್ಬಿಡುತ್ತೆ ಅದರ ಅಪಾಯ ಹೇಳ್ತಿದ್ದಾರೆ ಎಲ್ಲಿಗೆ ಬರ್ತದೆ ಮುಂದೆ ಇದು ಅಂತ ಮತ್ತಿ ಇನ್ನೊಂದು ಹೇಳ್ತೇನೆ ಇದನ್ನು ಬರೆದಾಗ ಒಂದು ಘಟನೆಯ ಕೊನೆಗೂ ಒಂದು ಪ್ರಸಂಗ ಅಂತ ಬರೀತಾರೆ ಡಿ ಕೊನೆಗೆ ಯಾಕೆ ಹಿಂಗಾಯಿತು ಅಂತ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವ್ರ ಬಗ್ಗೆ ಮುಂದೆ ಮಾತಾಡ್ತೀವಿ ದೊಡ್ಡವರು ಮಹಾ ದೊಡ್ಡವರು ಫೋಟೋ ಇರಬೇಕು ರೈಟ್ ಆನರ್ಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಹಾಂ ಅಲ್ಲಿದೆ ಮಹಾ ದೊಡ್ಡವರು ಪ್ರಾತಃಸ್ಮರಣೀಯರು ಅವ್ರ ಅದೊಂದು ಘಟನೆ ಹೇಳ್ತಾರೆ ರಾಮಾಯಣ ಲೆಕ್ಚರ್ಸ್ ಆನ್ ರಾಮಾಯಣ ಅಮೇಝಿಂಗ್ ಮ್ಯಾನ್ ಅವ್ರ ಬಗ್ಗೆ ಬರೀತಾರೆ ಅವ್ರನ್ನ ಯಾವುದೋ ಮನೆಗೆ ಒಂದು ಭೋಜನಕ್ಕೆ ಕರೆದಿದ್ರಂತೆ ಅದ್ರ ವಿಶೇಷವಾಗಿ ಬರೀತಾರೆ ಡಿ ಯಾವುದೋ ಮದುವೆ ಮನೆಗೆ ಊಟಕ್ಕೆ ಕರೆದಿದ್ದಾರೆ ಕರೆದಾಗ ವಿದ್ಯಾ ಇಲಾಖೆ ಡೆಪ್ಯೂ ಡೈರೆಕ್ಟರ್ ಆಗಿದ್ದಂಥ ವೆಂಕಟರಾಮಯ್ಯನವರು ಅವರೆಲ್ಲ ಶ್ರೀನಿವಾಸ ಶಾಸ್ತ್ರಿಗಳೆಲ್ಲ ಬಂದಿದ್ದಾರೆ ಊಟ ಮಾಡಿದಾಗ ಶಾಸ್ತ್ರಿಗಳು ಮಾತಾಡಿದ್ರಂತೆ ಈಗ ಹಳೆ ಕಾಲದ ಸಂಪ್ರದಾಯದ ಮಂದಿ ಸ್ವಲ್ಪ ಬದಲಾಯಿಸಬೇಕು ಸಮಾಜ ಹೆಂಗೆತ್ತೆ ನೋಡ್ಕೋಬೇಕು ಅಂತೇನು ಒಂದು ಸಮಾಜ ಸುಧಾರಣೆ ಮಾತಾಡಿದ್ರಂತೆ ಶಾಸ್ತ್ರಿಗಳೇ ಹೆಂಗೆ ಮಾತಾಡಿಬಿಟ್ರಲ್ಲ ಅಂಥೇಳಿ ಅಲ್ಲಿ ಕುತಂಥ ಮನುಷ್ಯ ಐ ಎ ಆಗಿರಬೇಕು ಮೈಸೂರು ಸಿವಿಲ್ ಸರ್ವಿಸ್ ಆಗಿ ಅದು ಸರ್ಕಾರದ ಸೆಕ್ರೆಟರಿ ಆಗಿದ್ದರಂತೆ ಅವರು ಉತ್ಸಾಹ ಬಂದ್ಬಿಡ್ತು ಬಯೋಕ್ಕೆ ಚಾನ್ಸ್ ಸಿಕ್ತಲ್ಲ ವೈದಿಕರನ್ನ ಅಂಥೇಳಿ ಅವ್ರು ಹೇಳಿದ್ರಂತೆ ಯೋ ವೈದಿಕರ ಪ್ರಯೋಜನ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅವರೇನೂ ಆಗಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರಂತೆ ಆಕ್ಷಪಣೆ ಮಾತಾಡಿದರು ಆಗ ಶಾಸ್ತ್ರಿಗಳು ಮಾತಾಡಿದ್ದು ಹೇಗೆ ಅಂತ ನೋಡಿ ಗತ್ತರ ಅಯ್ಯ ಅವನಿಗೆ ಕೇಳಿದ್ದು ಅಯ್ಯ ನೀವು ಆಗಾಗ ಕ್ಷೌರ ಮಾಡಿಸಿಕೊಳ್ಳುತ್ತೀರಲ್ಲ ಕ್ಷೌರಿಕನಿಗೆ ಏನು ಕೊಡುತ್ತೀರಿ ಅಂತ ಕೇಳಿದರು ಅಂತ ಕ್ಷೌರಕ್ಕೆ ನಾಲ್ಕುಣೆ ಅಂತ ಅಧಿಕಾರಿ ಹೇಳಿದರು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸಲಿಕ್ಕಾಗಿ ಬರುವ ಪುರೋಹಿತನಿಗೆ ಏನು ಕೊಡುತ್ತೀರಿ ಪುರೋಹಿತನಿಗೆ ನಾಲ್ಕುಣೆ ಏನಯ್ಯ ನಿಮ್ಮ ಮಾತಿನ ಅಸಾಮಂಜಸ್ಯ ನಿಮಗೆ ಹೊಳೆಯಲ್ಲಿಲ್ವೇ ಶಾಸ್ತ್ರಗಳು ಕೇಳೋದು ನಿಮ್ಮಿಂದ ನಾಲ್ಕಾಣೆ ತೆಗೆದುಕೊಂಡ ಕ್ಷೌರಿಕ ಏನೂ ತಿಳಿಯುವನಾಗಿದ್ದರೂ ಒಪ್ಪಿಕೊಳ್ಳುತ್ತೀರಿ ಅವನಿಗೇನೂ ಗೊತ್ತಿಲ್ಲ ಅಂದ್ರೆ ಒಪ್ಪಿಕೊಳ್ಳುತ್ತೀರಿ ಅವನು ಕೊಳಕನಾಗಿದ್ದರೂ ಒಪ್ಪಿಕೊಳ್ಳುತ್ತೀರಿ ಆದರೆ ಅದೇ ನಾಲ್ಕಾರಣೆ ತೆಗೆದುಕೊಳ್ಳುವವನು ಬ್ರಾಹ್ಮಣನಾಗಿದ್ದರೆ ಅವನಿಗೆ ಇದು ಬಾರದು ಅದು ತಿಳಿಯದು ಅವನು ಹಾಗಿದ್ದಾನೆ ಹೀಗಿಲ್ಲ ಎಂದು ಇದು ನ್ಯಾಯವೋ ವೈದಿಕ ಬ್ರಾಹ್ಮಣನಿಗೆ ಮೊದಲು ಉಪಪತ್ತಿ ಮಾಡಿ ಬದುಕೋಕ್ಕ ಮಾಡಿ ಅವನಿಗೆ ಹೊಟ್ಟೆ ತುಂಬ ಊಟ ಮೈ ಮುಚ್ಚ ಬಟ್ಟೆ ಇಷ್ಟನ್ನು ಕೊಡುವ ಯೋಚನೆ ಏನಾದರೂ ಮಾಡಿದ್ದೀರಾ ಅಂಥ ಯೋಜನೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅವನು ಶಾಸ್ತ್ರ ಪಾರಂಗತನಾಗಿರಬೇಕು ಮಂತ್ರಾರ್ಥವನ್ನು ತಿಳಿದವನಾಗಿರಬೇಕು ಕರ್ಮರಹಸ್ಯವನ್ನು ಅರಿತವನಾಗಿರಬೇಕು ಎಂದು ಹೇಳುವುದಕ್ಕೆ ನಿಮಗೇನಾದರೂ ಬಾಯಿ ಉಂಟೆ ಹೋಗಲಿ ನೀವು ತಿಳಿದುಕೊಂಡಿದ್ದೀರೋ ನಿಮ್ಮ ಮತ ತತ್ವಗಳನ್ನು ದೇವರು ನಿಮಗೆ ಅನುಕೂಲ ಮಾಡಿದ್ದಾನೆ ಶಾಸ್ತ್ರಗಳು ಬಾಯಿಗೆ ಸಿಕ್ಬಿಟ್ರೆ ಕಷ್ಟ ನಿಮ್ಮ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ಒಳ್ಳೆಯ ಹುದ್ದೆಯಲ್ಲಿದ್ದೀರಿ ಇಂಗ್ಲೀಷಿನಲ್ಲಿಯೂ ವಿಜ್ಞಾನದಲ್ಲಿಯೂ ಯೋಗ್ಯತೆ ಸಂಪಾದಿಸಿದ್ದೀರಿ ಕೈತುಂಬ ಸಂಬಳ ಬರುತ್ತದೆ ಹೀಗಿರುವಾಗ ನೀವು ಮತ ವಿಚಾರಕ್ಕೆ ಎಷ್ಟು ಕಾಲ ಕೊಟ್ಟಿದ್ದೀರಿ ಅಯ್ಯ ನೀವು ಕ್ಷೌರಕ್ಕೆ ಕೊಡುವಷ್ಟು ಕಾಲವನ್ನು ಮತ ವ್ಯಾಸಂಗಕ್ಕೆ ಕೊಟ್ಟಿದ್ದೀರಾ ಎಷ್ಟು ಮನಸ್ಸಿಗೆ ಮುಟ್ಟಬೇಕಿದೆ ನೀವು ಕ್ಷೌರಕ್ಕೆ ಕೊಡುವಷ್ಟು ಕಾಲವನ್ನು ಮತ ವ್ಯಾಸಂಗಕ್ಕೆ ಕೊಡುತ್ತಿದ್ದೀರೋ ವೈದಿಕರೇನೋ ಅರ್ಥಜ್ಞಾನವಿಲ್ಲದವರು ಹಣಕಾಸಿನ ವಿಷಯ ಗೊತ್ತೇ ಅದಕ್ಕೆ ಹಿಂಗಾದರೂ ಅವರು ನಿಮಗೆ ಅರ್ಥಜ್ಞಾನ ಸಂಪಾದಿಸಿಕೊಳ್ಳಲಿಕ್ಕೆ ಅವಕಾಶ ಇದೆಯಲ್ಲ ಈ ಅವಕಾಶವನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದೀರಿ ಹೀಗೆ ಹೊರಟಿತು ಶಾಸ್ತ್ರಿಗಳ ವಾಕ್ ಪ್ರವಾಹ ನಮ್ಮ ಸ್ನೇಹಿತರು ಸುಸ್ತು ಬಿದ್ದು ಹೋದರೂ ತಾಂಬೂಲು ಸಭೆ ಅಲ್ಲಿಗೆ ಮುಗಿಯಿತು ಮುಗಿದ್ರೂ ಕೂಡ ಚಿಂತನೆ ಮುಗಿಯೋದಿಲ್ಲ ಇದಕ್ಕೆ ಸೊಲ್ಯೂಷನ್ ಏನು ಮುಂದೆ ಹೇಗೆ ನಮ್ಮ ಉಳಿದಿರುವಂಥದ್ದು ಒಂದು ನಾನು ಹಿಂದಕ್ಕೊಂದು ಸಲ ಇಲ್ಲಿ ಮಾತಾಡಿದಾಗ ಹೇಳಿದ್ದೆ ಅಂತ ಅಂದ್ಕೊಂಡಿದ್ದೇನೆ ಈಗ ಹಣ ಪ್ರಧಾನವಾದಂಥ ಒಂದು ಸಮಾಜ ಆಗಿದೆ ಇದು ಯಾವಾಗಲೂ ಹೀಗಿರೋಲ್ಲ ನಾನು ಹೇಳಿದರೂ ಜನ ನಂಬಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕಾಲ ಕಾಲಕ್ಕೆ ಮಾದರಿಗಳು ಚೇಂಜ್ ಆಗ್ತವೆ ಕಣ್ಣು ಮುಂದೆ ಒಂದು ಕಾಲಕ್ಕೆ ಜ್ಞಾನ ಪ್ರಮುಖ ಆಗಿತ್ತು ಹಣ ಮುಖ್ಯ ಆಗಿರಲಿಲ್ಲ ಶೌರ್ಯ ಪ್ರಧಾನವಾದ ಸಮಾಜ ಆಗಿತ್ತು ಆಗೆಲ್ಲರೂ ಶೌರ್ಯವನ್ನೇ ಬಯಸ್ತಾ ಇದ್ದರು ಒಂದು ಕಾಲಕ್ಕೆ ದೇಶ ಪ್ರೇಮ ಕಣ್ಣು ಮುಂದೆ ಮಾದರಿ ಆಗಿತ್ತು ಎಲ್ಲರೂ ದೇಶ ಪ್ರೇಮಿಗಳಾಗೋಕೆ ಪ್ರಯತ್ನ ಮಾಡ್ತಾಯಿದ್ರು ಜಗತ್ತಿರೋದೆ ಹೇಗೆ ಆಯಾ ಕಾಲಕ್ಕೆ ಕಣ್ಣು ಮುಂದೆ ಒಂದು ದೊಡ್ಡ ಮಾದರಿ ಬರ್ತದೆ ಆಗ ಬದುಕಿರೋರಂತೆಲ್ಲ ಅದರಂಗೆ ಆಗಬೇಕು ಅಂತ ಹೋಗ್ತಾರೆ ಈಗ ಶ್ರೀಮಂತ ವ್ಯಕ್ತಿ ಕಣ್ಣು ಮುಂದೆ ಮಾದರಿಯಾಗಿದ್ದಾನೆ ಆದ್ದರಿಂದ ಅವನಂಗೆ ಆಗಬೇಕು ಅಂತ ಎಲ್ಲರೂ ಹೋಗ್ತೇವೆ ಹೇಗಾದರೂ ಮಾಡಿ ಬೇಗ ಶ್ರೀಮಂತ ಆಗಬೇಕು ಎಷ್ಟು ಸಾಧ್ಯದೆಯೋಷ್ಟು ಜಾಸ್ತಿ ಶ್ರೀಮಂತ ಆಗಬೇಕು ಹೇಗಾದರೂ ಮಾಡಿ ಶ್ರೀಮಂತ ಆಗಬೇಕು ಈ ಹೇಗಾದರೂ ಮಾಡಿ ಅನ್ನೋ ಗಲಾಟೆಯಲ್ಲಿ ನಮ್ಮ ಈ ಮೂಲ ಕಲೆಗಳು ಮರೆತು ಹೋಗ್ತಾಯಿದೆ ಅದು ಮುಖ್ಯ ಆಯ್ತಲ್ಲ ಅದು ಕರೆಯೇ ಸಚ್ಕೊಂಡಿದ್ದೀವಿ ಆದರೆ ಇದು ಹಾಗೆ ಇರೋಲ್ಲ ಚೇಂಜ್ ಆಗ್ತದೆ ಇನ್ನು ಇಪ್ಪತ್ತಿಪ್ಪತ್ತೈದು ವರ್ಷ ಹೋದ ಮೇಲೆ ಹಣ ಪ್ರಧಾನವಾದಂಥ ಸಮಾಜ ಇರೋದಿಲ್ಲ ಖಂಡಿತ ನಂಬಿ ಇಟ್ ಇಸ್ ರೈಟಿಂಗ್ ಆನ್ ದಿ ವಾಲ್ ಯು ಕ್ಯಾನ್ ಸಿ ಇಟ್ ಕೇರ್ಫುಲ್ ಇಫ್ ಯು ಕೇರ್ ಟು ಸಿ ಇಟ್ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಕಣ್ಣು ಮುಂದೆ ಸೂಚನೆಗಳು ಬರ್ತಾ ಇದ್ದಾವೀಗ ನಮ್ಮ ದುರ್ದೈವ ಹಣದ ವ್ಯರ್ಥತೆ ಅರ್ಥ ಆಗೋದು ಯಾವಾಗ ಗೊತ್ತಾ ನಮಗೆ ಹಣದಿಂದ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಆಗೋದು ಯಾವಾಗ ಗೊತ್ತಾ ಹಣ ಬಂದಾಗಲೇ ಹಣ ಇಲ್ಲದೆ ಹೋದಾಗ ಹಣ ಬೇಕು ಬೇಕು ಅನಿಸುತ್ತೆ ಹಣ ಬಂದಾಗ ಅಯ್ಯೋ ಇದಕ್ಕೋಸ್ಕರ ಒದ್ದಾಡಿದ್ವಾ ಅಷ್ಟು ನಾವು ಅಂತ ಅನಿಸುತ್ತೆ ನಾನೊಂದು ರೆಫರ್ ಮಾಡಿದ್ದೆ ಹಿಂದಕ್ಕೆ ಒಂದ್ಸಲ ಎರಡು ಸಾವಿರ ಒಂದೇ ಇಸ್ವಿಗೆ ಟೈಮ್ಸ್ ಮ್ಯಾಗಝಿನ್ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು ದೊಡ್ಡ ಆರ್ಟಿಕಲ್ ನನ್ನ ಮಟ್ಟಿಗೆ ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದೊಡ್ಡ ಸವಾಲು ಏನು ಅಂತ ಸವಾಲು ಏನಪ್ಪ ಅಂದರೆ ಟು ಮ್ಯಾನೇಜ್ ಇಟ್ಸ್ ಯಂಗ್ ರಿಚ್ ರಿಟಾಯರ್ಡ್ ಪೀಪಲ್ ಅಂತ ಸಣ್ಣ ವಯಸ್ಸಿನ ನಿವೃತ್ತರಾದಂಥ ಜನರನ್ನು ನಿಭಾಯಿಸೋದು ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗ್ತದೆ ಅಂತ ಯಾಕೆ ಬರ್ತಿದ್ರು ಅಂದರೆ ಈಗೆಲ್ಲ ತುಂಬ ಸಂಬಳ ಗಳಿಸ್ತಾರೆ ಹುಡುಗರು ನೋಡಿರಬೇಕು ಸಣ್ಣ ಸಣ್ಣ ವಯಸ್ಸಿನವರು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಸಂಬಳ ಅಂತ ತಗೊಂಡು ಹೋಗ್ತಾರೆ ಅವರಿಗೆಲ್ಲ ಒಂದು ಐದುನೂರು ಜನ ಇಂಟರ್ವ್ಯೂ ಮಾಡಿದ್ದಾರೆ ಅವರು ಇಷ್ಟು ದುಡ್ಡು ಗಳಿಸ್ತಿರಲ್ಲ ಏನು ಮಾಡ್ತೀರಿ ದುಡ್ಡು ತೊಗೊಂಡು ಸಣ್ಣ ವಯಸ್ಸಿಗೆ ಇಷ್ಟು ಗಳಿಸಿದ್ದೀರಿ ಅಂತ ಅವರೆಲ್ಲ ಹೇಳಿದ್ರಂತ ಅಯ್ಯೋ ನಮ್ಮ ಅಪ್ಪ ನಂಗೆ ಅರವತ್ತು ವರ್ಷ ಕೆಲಸ ಮಾಡ್ತೀನಿ ನಾನು ನಾವು ಇಲ್ಲ ನಲ್ವತ್ತೋ ನಲ್ವತ್ತೋದೈವತ್ತು ವರ್ಷ ಮಾಡೋದು ಆ ದುಡ್ಡನ್ನೆಲ್ಲ ಗಂಟಿಟ್ಬಿಟ್ಟು ಅದರ ಬಡ್ಡಿಯಿಂದ ಆರಾಮಾಗಿ ಬದುಕ್ತೀವಿ ವಿ ವಾಂಟ್ ಟು ಎಂಜಾಯ್ ಲೈಫ್ ಓಕೆ ಎಂಜಾಯ್ ಅಂದರೆ ಏನಪ್ಪ ಅಲ್ಲ ಪ್ರಪಂಚ ನೋಡಿದ್ವಿ ನಮ್ಮ ಇಂಡಿಯಾನೇ ನೋಡಿಲ್ಲ ಸರಿಯಾಗಿ ನಾವು ವಿ ವಾಂಟ್ ಟು ಸಿ ಇಂಡಿಯಾ ನಿಮ್ಗೆ ಆಶ್ಚರ್ಯ ಆಗ್ಬೋದು ಭಾಳಷ್ಟು ಜನ ಹುಡುಗರು ಸಂಸ್ಕೃತ ಕಲಿತೀವಿ ಅಂತ ಬರೆದಿದ್ದಾರೆ ಸಾಹಿತ್ಯ ಓದ್ತೀವಿ ಅಂತ ಬರೆದಿದ್ದಾರೆ ವಾಪಸ್ ಬರ್ತೀವಿ ಅಂತ ಬರೀತಾರೆ ಅವ್ರಿಗೆ ಇದು ನೋಡಿಲ್ಲ ನಮ್ಮಪ್ಪ ಹೇಳ್ತಿದ್ರು ಭಾರತಕ್ಕೊಂದು ದೊಡ್ಡ ಪರಂಪರೆ ಇದೆ ಅಂತ ಇತಿಹಾಸ ಇದೆ ಅಂತ ನೋಡೇ ಇಲ್ಲ ಆದರೆ ಅವರಿಂದ ದೇಶ ಚೇಂಜ್ ಆಗೋದಿಲ್ಲ ಅವ್ರ ಮಕ್ಕಳಿಂದ ಆದೀತು ನಾವು ಮಧ್ಯಮ ವರ್ಗದವರು ಆದ್ರಿಂದ ಹ್ಯಾಗೋ ಮಾಡಿ ಉಳಿಸ್ಬೇಕು ದುಡ್ಡು ನಮ್ಮ ಅಪ್ಪ ಅಮ್ಮ ಹೇಳೋರು ಹಿರಿಯರು ಹೇಳೋರು ಒಂದು ಒಳ್ಳೆಯ ನೌಕರಿ ಮಾಡು ದುಡ್ಡು ಉಳಿಸು ಕಷ್ಟಕ್ಕೆ ಬರುತ್ತೆ ನಿನಗೆ ಈ ಮಿಡ್ಲ್ ಕ್ಲಾಸ್ ಕಂಪಲ್ಷನ್ಸಿವು ಆದರೆ ದುಡ್ಡು ವಿಪರೀತ ಬಂದರೆ ಏನಾಗತ್ತೆ ಹೇಳಿ ಈಗ ನೀವು ಜಗತ್ತಿನ ಯಾವ ಮಠಕ್ಕೆ ಹೋಗಿ ಆಶ್ರಮಕ್ಕೆ ಹೋಗಿ ಬರ ದೊಡ್ಡ ಶ್ರೀಮಂತರು ಹೋಗ್ತಾರೆ ಅಲ್ಲಿ ಸ್ಥೂಲ ದೇಹ ಕಾಲು ಮಡಚೋಕಾಗಲ್ಲ ಕಷ್ಟಪಡ್ಕೊಟ್ಟು ಓಂ ಅಂತ ಇದ್ದಾರೆ ಯಾಕಂತಾರೆ ಓಂ ಅಂತ ದುಡ್ಡಿದೆ ಅವು ದುಡ್ಡಿನ ವ್ಯರ್ಥತೆ ಅರ್ಥ ಆದದ್ದು ಆವಾಗ ದುಡ್ಡು ಬಂದಾಗಲಿ ಅನಿಸುತ್ತೆ ದುಡ್ಡು ಬಂತು ಸುಖ ಸಿಗಲಿಲ್ಲ ಒಂದು ದುಡ್ಡಿಗೂ ಸುಖಕ್ಕೂ ಸಂಬಂಧ ಇಲ್ಲ ಒಂದು ಅರ್ಥ ಆಗೋ ದುಡ್ಡು ಬಂದಮೇಲೆ ಸಾಕ್ರೆಟೀಸ್ ಭಾಳ ಒಳ್ಳೆ ಮಾತ್ರೆ ಹೇಳ್ತಾ ನಮಗೆಲ್ಲ ನೆನಪಿರಬೇಕು ಲೆಸ್ ಮನಿ ಈಸ್ ಬ್ಯಾಡ್ ಲೆಸ್ ಮನಿ ಈಸ್ ಬ್ಯಾಡ್ ಮೋರ್ ಮನಿ ಈಸ್ ಡೇಂಜರಸ್ ಅಂತ ಲೆಸ್ ಮನಿ ಈಸ್ ಬ್ಯಾಡ್ ಮೋರ್ ಮನಿ ಈಸ್ ಡೇಂಜರಸ್ ಅದು ಅರ್ಥ ಆಗೋದು ನಮಗೆ ದುಡ್ಡು ಅನ್ ದುಡ್ಡು ಬಂದಾಗಲೇ ಅರ್ಥ ಆಗೋದು ಅಲ್ಲಿ ತನಕ ಅರ್ಥ ಆಗೋಲ್ಲ ಅಶೋಕನಿಗೆ ಹಿಂಸೆ ಕೆಟ್ಟದೊಂತ ಅರ್ಥ ಆದದ್ದು ಯಾವಾಗ ಕಳಿಂಗ ನಾಶ ಮಾಡಿದ ಮೇಲೆ ಕಳಿಂಗ ನಾಶ ಮಾಡಿ ಕೂತಿದ್ದಾನ ಅದ ಮೇಲೆ ಪ್ರೆಸೈಡ್ ಪ್ರೆಸಿಡೆಂಟ್ ಆಗಿ ನಾಶ ಆದ ಊರಿನ ಮೇಲೆ ಆವಾಗ ಅರ್ಥ ಆಯಿತು ಛೇ ಹಿಂಸೆ ಪ್ರಯೋಜನ ಇಲ್ಲ ಅಂತ ಹಾಗೆ ಇಲ್ಲಿ ಕೂಡ ಆಗ್ತಾ ಇದೆ ಆದರೆ ನಮ್ಮ ಚಿಂತೆ ಏನು ಅಂದರೆ ಇಪ್ಪತ್ತೈದು ವರ್ಷಗಳಾದ ಮೇಲೆ ಆ ಮೌಲ್ಯಗಳ ಪ್ರತಿಷ್ಠಾಪನೆ ಆಗೋ ಹೊತ್ತಲ್ಲಿ ಇದು ಮಾಯ ಆಗೋಗಿದೆಯಲ್ಲ ಏನು ಕೊಡೋದು ಮಕ್ಕಳಿಗೆ ನಾವು ಇನ್ನು ಇಪ್ಪತ್ತು ಇಪ್ಪತ್ತು ವರ್ಷ ಯಾರಾದರೂ ಹಿಡ್ಕೊಂಡಿದ್ರೆ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ಮಠಮಾನ್ಯಗಳು ಮಾಡಬೇಕಾದಂಥ ಕೆಲಸಗಳು ಇದನ್ನು ಪ್ರಜ್ಞೆಯಿಂದ ಬೆಳೆಸಬೇಕದನ್ನು ಮಠಗಳಿಗೆ ದುಡ್ಡು ಏನು ಕಮ್ಮಿ ಇಲ್ಲ ಈಗ ನನಗೆ ಒಂದು ಆಶ್ಚರ್ಯ ಹೇಳ್ತೀನಿ ಸ್ನೇಹಿತರೆ ನಿಮಗೆ ನಾನು ಎರಡು ವರ್ಷಕ್ಕೆ ರಿಪೋರ್ಟ್ ನೋಡಿದ್ದೆ ಯುನೆಸ್ಕೊ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನು ಬರುವ ಇಪ್ಪತ್ತೈದು ವರ್ಷಗಳಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ದುಡ್ಡು ಬರುತ್ತೆ ಅಂತ ಮೊದಲಿಂದ ಎರಡೊಂದು ಗೊತ್ತಿತ್ತು ನನಗೆ ಆಗಬಹುದು ಅಂತ ಮೊದಲನೇದು ಐ ಟಿ ರಿಲೇಟೆಡ್ ಇಂಡಸ್ಟ್ರೀಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಫೀಲ್ಡ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಉದ್ಯಮಿಗಳು ಅತ್ಯಂತ ಹೆಚ್ಚು ದುಡ್ಡು ಮಾಡ್ತವೆ ಅಂತ ಎರಡನೇದು ಹೆಲ್ತ್ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಆರೋಗ್ಯ ಸಂಬಂಧಪಟ್ಟಂಥ ಇಂಡಸ್ಟ್ರಿಗಳು ಎರಡನೇದು ಮೂರನೇದು ನಾಲ್ಕನೇದ್ದು ನನಗೆ ಹೆದರಿಕೆ ಆಯಿತು ಓದಿ ಯೂನು ವಾಟ್ ಈಸ್ ದ್ಯಾಟ್ ಥರ್ಡ್ ಈಸ್ ಎಜುಕೇಷನ್ ಫೋರ್ತ್ ಈಸ್ ರಿಲಿಜನ್ ಅವ್ರು ಬರೆದ ಪ್ರಕಾರ ನಮ್ಮ ಸಂಪ್ರದಾಯದ ಪ್ರಕಾರ ಶಿಕ್ಷಣ ಮತ್ತು ಧರ್ಮ ದುಡ್ಡು ಮಾಡೋದಕ್ಕೆ ಅಲ್ಲ ಇರೋದದು ಆದರೆ ಈಗ ಯುನೆಸ್ಕೋ ಮಾಡಿದ ಪ್ರಕಾರ ಮೂರು ನಾಲ್ಕು ಶಿಕ್ಷಣ ಮತ್ತು ಧರ್ಮ ಅದು ರಿಪೋರ್ಟ್ ಕೊಡ್ತಾರೆ ಅವರು ಎಷ್ಟು ದುಡ್ಡು ಚಾರಿಟಿ ಅಂತ ಹೇಳಿ ಧರ್ಮ ಸಂಸ್ಥೆಗಳಿಗೆ ಹೋಗ್ತಾ ಇದೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ದಕ್ಷಿಣ ಭಾರತಕ್ಕೆ ಬರೆದಿದ್ದಾರೆ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಪ್ರತಿ ವರ್ಷ ಬರುತ್ತೆ ಇಲ್ಲಿ ಅಂತ ದಕ್ಷಿಣ ಭಾರತಕ್ಕೆ ಭಾರತ ಅಲ್ಲ ದಕ್ಷಿಣ ಭಾರತಕ್ಕೆ ಇದನ್ನು ಅದಕ್ಕೆ ಹೇಳ್ತಾರೆ ಮಠ ಮಾನ್ಯಗಳಿಗೆ ಏನು ದುಡ್ಡಿನ ಕೊರತೆ ಇಲ್ಲ ಅವರು ತಮ್ಮ ಮಠದ ಆಸ್ತಿ ಬಂದಂಥ ಉತ್ಪನ್ನವನ್ನು ಒಂದು ಭಾಗವನ್ನು ಇಟ್ಟು ಇದಕ್ಕೆ ಮಾತ್ರ ಇದನ್ನು ಉಳಿಸ್ಬೇಕಿದ್ನ ಯಾಕಂದರೆ ನೈಟ್ ವಾಚ್ಮನ್ ಬೇಕು ಯಾರಾದರೂ ಉಳಿಸೋದಕ್ಕಿದ್ನ ಇದನ್ನು ಉಳಿಸಿ ಇಪ್ಪತ್ತೈದು ವರ್ಷ ಕೊಡಬೇಕಲ್ಲ ಜನಕ್ಕೆ ಚೆನ್ನಾಗಿದೆ ಆಗಿನ ಮಕ್ಕಳು ಬಂದು ನಮ್ಮ ವೇದ ಕಲಿಸಿ ಅಂದರೆ ಕಲಿಸೋರ್ಯಾರ ಡಿ ವಿ ಜಿ ಬಹಳ ಕಳಕಳಿಂದು ಹೇಳ್ತಾರೆ ಮಠಮಾನಿಗಳು ಮಾಡಿರಬೇಕು ಅಂತ ಕೆಲಸ ಇದನ್ನ ಮಾಡಿದರೆ ಅದು ಮುಂದೆ ಮಾತ್ರ ಪುನರುಜ್ಜೀವನ ಆಗಬಹುದು ಇಲ್ಲದಿದ್ರೆ ನಳದು ಹೋಗ್ತದೆ ನಾವು ಮಾತಾಡ್ತಿವಿ ಬಹಳ ದುಃಖ ಪಡ್ತೇವೆ ಡೈನೋಸರಸ್ ಹೋಗ್ಬಿಡ್ತು ನೋಡ್ರಿ ಆ ಗುಬ್ಬಚ್ಚಿಗಳೇ ಇಲ್ಲ ಈಗ ನಾವು ಗುಬ್ಬಚ್ಚಿ ಇಲ್ಲ ಅಂತ ದುಃಖ ಪಡುವಂಥವ್ರು ಡೈನೋಸರಸ್ ಹೋಯ್ತು ಅಂದಂಥವ್ರು ಒಂದು ಸಂಸ್ಕೃತಿಯ ಮೂಲವಾದಂಥ ಒಂದು ವೈದಿಕ ಪರಂಪರೆ ನಶಿಸಿ ಹೋಗ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆ ಕಲ್ಪನೆ ಬರೋದಿಲ್ಲ ಅದು ಮುಂದೆ ವಾಪಸ್ ಬರುವಂಥದ್ದಲ್ಲ ಅದು ಬರೋದೇ ಇಲ್ಲ ಶತಶತಮಾನಗಳಿಂದ ಬಾಯಿ ಬಾಯಿಯಿಂದ ವೇದವನ್ನು ರಕ್ಷಿಸಿಕೊಂಡು ಬಂದನ್ನು ಬಳಸಿದಂಥ ಒಂದು ಸಂಪ್ರದಾಯ ಕಣ್ಣು ಮುಂದೆ ಮರೆಯಾಗಿ ಹೋಗ್ತದಲ್ಲ ಅಂತ ಡಿ ವಿಜಿ ಈ ನಮ್ಮ ಇದನ್ನು ಮಾಡ್ತಿರಬೇಕಾದಂಗೆ ಅನಿಸೋದು ನನಗೆ ಈ ನಮ್ಮಲ್ಲಿ ಪರಂಪರೆಗಳು ದ್ವಾದ ಪರಂಪರೆಗಳಾಗಲಿ ಹಿರಿಯರ ಪರಂಪರೆ ಸಂತರ ಪರಂಪರೆ ನಮ್ಮ ಭಾರತದಲ್ಲಿ ಇಷ್ಟು ದೊಡ್ಡದಿದೆ ಅವನ್ನೆಲ್ಲ ನೆನೆಸ್ಕೋಬೇಕು ನಾವು ನನ್ನ ಮಟ್ಟಿಗೆ ಜ್ಞಾಪಕ ಚಿತ್ರ ಶಾಲೆ ಅಂತನ್ನೋದು ಒಂದು ಗೈಡ್ ಇದ್ದ ಹಾಗೆ ನನಗೆ ಇದರ ಮೂಲಕ ನಾವು ಕಂಡಂಥ ಜನರನ್ನು ನೆನೆಸ್ಕೊಂಡು ಜೀವನವನ್ನು ಉದಾತ್ತ ಮಾಡ್ಕೋಬೇಕು ಅಂತ ಈಗ ಒಂದು ಮಾತನ್ನು ಹೇಳ್ಬಿಡ್ತೇನೆ ಒಬ್ಬ ದಾಸ್ ಸಂತರು ನೆನಪಾಗ್ತಾರೆ ನನಗೆ ಅವರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು ತಾವು ಗುಜರಾತಲ್ಲಿ ಸ್ವಾಮಿನಾರಾಯಣ ಸೆಕ್ಟ್ ಅಂತ ಕೇಳಿದ್ದೀರಿಲ್ಲೋ ಗೊತ್ತಿಲ್ಲ ಬಹುದೊಡ್ಡ ಪಂಥ ಶ್ರೀಮಂತರ ಪಂಥ ಅದು ಪಟೇಲ್ರೆಲ್ಲ ಅದಕ್ಕೆ ಸೀಮಂತರಿದ್ದಾರೆ ಅಲ್ಲಿ ಒಬ್ಬರು ಗುರುಗಳು ನನಗೆ ಸಂಪರ್ಕದಲ್ಲಿದ್ದಾರೆ ವಿಶೇಷವಾದಂಥ ಗುರುಗಳು ಅವ್ರು ನೆನೆಸ್ಕೋಬೇಕು ಅನಿಸ್ತು ನನಗೆ ಇವತ್ತು ಅಂದರೆ ನಾನು ಹಿಂದಿಂದ ಹೇಳಿದಾಗ ಡಿ ವಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಹಿಂದಿಂದು ನಾನು ಹುಡುಗನಾಗಿದ್ದ ಹೇಳಿದಾಗ ಅದೆಲ್ಲ ಇತ್ರಿ ಈಗೆಲ್ಲ ಹೋಗ್ಬಿಟ್ಟಿದೆ ಅಂತೀವಲ್ಲ ಅದಕ್ಕೆ ಹೇಳಿದೆ ಇದನ್ನ ಮಾತನ್ನು ಈಗೂ ಇದ್ದಾರೆ ಅಂತ ಅವರು ಗುರುಗಳು ಎಷ್ಟು ಸಮರ್ಥರಾಗಿದ್ದಾರೆ ಎಷ್ಟು ಪ್ರಿಯರಾಗಿದ್ದಾರೆ ಅಂದರೆ ಅವರು ಅಮೆರಿಕಾದಲ್ಲಿ ಹೋಗಿ ಹಿಂಗೆ ಬೆರಳು ಮಾಡಿದರೆ ಲಕ್ಷ ಜನ ಬರ್ಬೋದಪ್ಪ ಅಲ್ಲಿ ಅಮೇರಿಕಾದಲ್ಲಿ ಅಷ್ಟು ಹಿಂಬಾಲಕರಿದ್ದಾರೆ ಅವರು ಅಮೇರಿಕ ನೆಲೆದ ಮೇಲೆ ಕಾಲಿಟ್ಟರೆ ಅವ್ರಿಗೋಸ್ಕರ ಒಂದು ವಿಮಾನ ಹೈಯರ್ ಮಾಡ್ತಾರೆ ಬಾಡಿಗೆ ಮಾಡ್ತಾರೆ ಅವ್ರು ತೊಂದರೆ ಆಗಬಾರ್ದು ಅಂತ ಕರ್ಕೊಂಡು ಹೋಗ್ತಾರೆ ಅಷ್ಟು ದೊಡ್ಡವರು ಆದರೆ ಅದು ಏನು ಸರಳತೆ ಅದು ಹೆಂಗೆ ಬರ್ತದೋ ಗೊತ್ತಿಲ್ಲ ಒಂದು ಸಲ ನಾನು ಹೇಳಿ ಕಳಿಸಿದ್ರು ನನಗೆ ತುಂಬ ಪ್ರಿಯರಿ ಈಗ ನಾನು ಅವ್ರ ಜೊತೆಗೆ ಹೋದರೆ ಅವ್ರು ನನ್ನ ಪಕ್ಕದಲ್ಲೇ ಕುಡ್ಸಿ ಊಟ ಮಾಡ್ತಾರೆ ಅವ್ರು ಹೋಗಿ ಮೊದಲೇ ಸಲ ಸಂತರು ನೋಡಿದ ತಕ್ಷಣ ನನ್ನ ಪದ್ಧತಿ ಉಂಟಲ್ಲ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ನನ್ನ ಬಗ್ಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ ಅವರು ಬಗ್ಗೆ ಬಿಟ್ಟರು ನಮಸ್ಕಾರ ಮಾಡೋದಕ್ಕೆ ನಮಗದು ಅಭ್ಯಾಸ ಇಲ್ಲ ಸನ್ಯಾಸಿಗಳು ನಮಸ್ಕಾರ ಮಾಡಿದ್ರೆ ಹಿಂಗೆ ಆಶೀರ್ವಾದ ಮಾಡಬೇಕಷ್ಟೇ ಇವರು ರುಚಿತ್ರ ಅವ್ರೂ ಬಗ್ಗೆ ಬಿಟ್ಟರು ನನಗೊಂಥರ ಶಾಕ್ ಹೊಡೆದಂಗೆ ನೀ ಏನು ಮಾಡ್ತಿದ್ದೀರಿ ಎಂದೆ ನೀವೇನು ಮಾಡ್ತಿದ್ದೀರಿ ಅಂದರು ನಮಸ್ಕಾರ ಮಾಡ್ತಿದ್ದೀರಿ ನಿಮ್ಮ ನಾನು ಮಾಡ್ತೀನಿ ಅಂದರು ನಾನಂದೇ ಸನ್ಯಾಸಿಗಳು ಮಾಡಬಾರ್ದಲ್ವಾ ಅಂದೆ ನೀವು ಯಾರಿಗೆ ಮಾಡಿದ್ದೆ ನಮಸ್ಕಾರ ದೊಡ್ಡವರು ನನಗೆ ಯಾಕೆ ಮಾಡಿದ್ದೀರಿ ಅಂತ ಕೇಳಿದರು ನಾನು ಹೇಳಿದರೆ ನಿಮ್ಮಲ್ಲಿ ದೈವತ್ವ ಇದೆ ಋಷಿಗಳು ಸನ್ಯಾಸಿಗಳು ನೀವು ಅಂತೀನಿ ಎಂದೆ ದೈವತ್ವ ನಿಮ್ಮಲ್ಲಿಲ್ವಾ ಅವ್ರು ಹೇಳಿದರು ಈ ದೇಹ ಕಾಲ ನಮಸ್ಕಾರ ಮಾಡೋದು ನೀವು ಒಳಗೊಂದು ಶಕ್ತಿ ಇದೆ ನಿಮ್ಮಲ್ಲೂ ಶಕ್ತಿ ಇದೆ ನಾನು ಇದಕ್ಕೆ ನಮಸ್ಕಾರ ಮಾಡ್ತೀನಿ ನೀವು ನಮಗೆ ಮಾಡ್ತೀರಿ ಅಷ್ಟೇ ಅಪ್ಕೊತಾರೆ ರೀ ಮೊದಲು ಹೋದರೆ ಸನ್ಯಾಸಿಗಳಂದರೆ ನನಗೊಂಥರ ಅನ್ಟಚೇಬಲ್ಸ್ ಅಂತ ನಂಬಿಕೆ ಇತ್ತು ಮುಟ್ಟೋ ಕಷ್ಟ ಅವ್ರನ್ನ ಸನ್ಯಾಸಿಗಳನ್ನು ದೂರ ಇರ್ತಾರವ್ರು ಆದರೆ ಇವರು ನಮ್ಮ ಮನೆಗೆ ಬಂದರೆ ನಮ್ಮ ಮನೆ ಕರ್ಕೊಬಂದಿದ್ದೆ ಅವ್ರನ್ನ ಎಷ್ಟು ಮಗು ಅಂದರೆ ಮಗುನೇ ರೀ ನನಗನ್ಸುತ್ತೆ ಮೇಲೆ ಹೋದಂಗೆ ಆ ಮೃದುತ್ವ ಬರುತ್ತೆ ಅನಿಸುತ್ತೆ ಆ ಮಗುತನ ಬರದೇ ಹೋದರೆ ಮನಸ್ಸು ಪಕ್ವ ಆಗಿಲ್ಲ ಇನ್ನೂ ಎಲ್ಲೋ ಗಡಚಾಕಿ ಕುತ್ಕೊಂಡ್ಬಿಟ್ಟಿದೆ ಮಾವಿನ ಹಣ್ಣು ಪೂರ್ತಿ ಹಣ್ಣಾದಾಗಲೇ ಅದು ರಸ ಬರೋದು ಒಗ್ಗರೊಗರು ಬಂತ ಇನ್ನೂ ಹಣ್ಣಾಗಿಲ್ಲ ಅದು ಎಂತಿಂತ ಮನೆಯಲ್ಲಿ ಇರ್ಬೋದು ಗೊತ್ತಾ ಅವರು ದೊಡ್ಡ ಶ್ರೀಮಂತ ಇರ್ತಾರೆ ಶಿಷ್ಯರು ಇರ್ತಾರೆ ನನ್ನ ಸಣ್ಣ ಮನೆ ಬೆಂಗಳೂರಿಲ್ ಬಂದರು ಬಂದು ಅವ್ರು ಬಂದಿದ್ದಾರಲ್ಲ ಅಂತ ಅದು ಬರೋದು ಹೇಗೆ ಅದು ಕಾರಣ ಯಾವುದೋ ಒಂದು ಶಾಲೆ ಉದ್ಘಾಟನೆ ನಾನು ಹೋಗಿ ಕೇಳ್ಕೊಂಡೆ ನೀವು ಬರಬೇಕು ಸ್ವಾಮಿ ಅಂತ ಯಾವತ್ತಿನ ದಿವಸ ಅದು ಅಂದರು ಹೀಗೆ ಒಂದು ಮೇ ಇಪ್ಪತ್ನಾಲ್ಕು ಒಂದು ಶಾಲೆ ಇನಾಗ್ರೇಷನ್ ಇದೆ ಅಂದೆ ಏಕಮಿಟ್ ಹೇರೋ ಏಕಮಿಂಟ್ ಹೇರೋ ಅಂದರು ತಮ್ಮ ಸೆಕ್ರೆಟ್ರಿನ ಡೈರಿ ತ ಅಂದರು ಡೈರಿಯಲ್ಲಿ ನೋಡಿದರು ಮೇ ಟ್ವೆಂಟಿ ಫೋರ್ನ ಆತಮ್ಮ ಎಂದೂ ಒಂದೇ ಸಲ ಬರ್ತೀನಿ ಅನ್ನೋರಲ್ಲ ಅವರು ಅದನ್ನೆಲ್ಲ ಸೆಕ್ರೆಟ್ರಿಗೆ ಹೇಳಿ ಫಿಕ್ಸ್ ಮಾಡ್ಬೇಕು ಅಪಾಯಿಂಟ್ಮೆಂಟು ಬರ್ತೀನಿ ನಾನು ಇಪ್ಪತ್ನಾಲ್ಕಕ್ಕೆ ಅಂದರು ಅಂದುಬಿಟ್ಟು ಡೇಟ್ ಫಿಕ್ಸ್ ಆಯಿತು ಎಲ್ಲ ಆಯಿತು ಬಂದರು ಆ ಶಾಲೆ ಇನಾಗ್ರೇಷನ್ ಏನೂ ಚೆನ್ನಾಗೆ ಆರ್ಗನೈಸ್ ಮಾಡೋಕ್ಕೆ ಬರಲಿಲ್ಲ ಸಣ್ಣ ಪ್ರೋಗ್ರಾಮ್ ಅದು ನಾನು ಬೇಜಾರು ದೊಡ್ಡ ದೊಡ್ಡ ಅವ್ರ ಸಭೆಯಲ್ಲಿ ಲಕ್ಷಾಂತರ ಜನ ಕೂತಿದ್ದನ್ನು ನೋಡಿದ್ದೇನೆ ನಾನು ಎಷ್ಟು ದೊಡ್ಡವರು ಅಂತಂದರೆ ಒಂದು ಸಲ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಅವ್ರು ನೋಡಬೇಕು ಅಂತ ಬಾಂಬೆದಲ್ಲಿ ತುಲಾಭಾರ ಮಾಡ್ತಾ ಇದ್ರು ಅವ್ರಿಗೆ ಈ ಕಡೆ ತಕ್ಕಡಿಯಲ್ಲಿ ಕೂಡಿಸಿ ಆ ಕಡೆ ಬಂಗಾರ ಪಾತ್ರೆಗಳನ್ನ ವಸ್ತು ಇಡ್ತಾ ಇದ್ದಾರೆ ಜನ ಬಂದು ಬಂದು ತಮ್ಮ ಕೊರಳಿಂದ ಆಭರಣ ತೆಗೆದು ತೆಗೆದು ಹಾಕೋದು ಸ್ವಾಮಿಗಳ ತೂಕ ಬಂಗಾರ ಇದು ಎರಡು ಒಂದೂವರೆ ವರ್ಷ ಕೆಳಗೆ ತೂಕ ಮಾಡಿದಂಥ ಮನುಷ್ಯ ಹೋಗಬೇಕಾದ್ರೆ ಆ ಸ್ಟೆಪ್ಸ್ ಎಳಿಬೇಕಾದ್ರೆ ಅವನ ಸೆಕ್ರೆಟರಿ ಹೇಳಿದರು ಕರ್ಜಿಗೆ ಸಾಕೊಬ್ಬ ಲಾ ಸಾಂಗೆ ಅಂದರು ಅವನ ಸೆಕ್ರೆಟರಿ ಬಂದ ಅವ್ರ ಕಾರಲ್ಲಿ ಅವ್ರ ಪಕ್ಕದಲ್ಲಿ ನಾನು ಕೂತು ಹೋದೆ ನನ್ನ ಮಗನಿಗೆ ಇನ್ನೊಂದು ಕಾರ್ಲ್ಲಿ ಹಿಂದೆ ಬರೋಕ್ಕೆ ಹೇಳಿದರು ನನ್ನ ಮಗ ಹೇಳಿದ ಅಪ್ಪ ನೀನು ನೋಡಲಿಲ್ಲ ನಾನು ನೋಡಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾನು ಅಪ್ಪ ನೀನು ನೋಡಿಲ್ಲ ಜನ ಹೇಗೆ ಮೆಚ್ಕೋತಿದ್ರು ಗೊತ್ತಾ ಅವ್ರ ಕಾರ್ ಹೋಗುತ್ತಲ್ಲ ರಸ್ತೆಯಲ್ಲಿ ಆ ಮರಳಿನ ಭೂಮಿ ಮೇಲೆ ಕಾರ್ ಹೋದರೆ ಆ ಕಾರಿನ ಟಾಯರ್ ಮೂಡುತ್ತೆ ನೋಡಿ ನೆಲದ ಮೇಲೆ ಜನ ಯಾರೂ ಕಾಲಿಡಲ್ಲ ಅದ್ರ ಮೇಲೆ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಗುರುಗಳು ಹೋದ ಕಾರು ಅಂತ ಸಾಯಂಕಾಲ ಒಂದು ದೊಡ್ಡ ಮೈದಾನದಲ್ಲಿ ಅವ್ರಿಗೆ ಪೂಜೆ ಆಗ್ತಾ ಸ್ಟೇಜ್ ಕಟ್ಟಿದ್ದಾರೆ ದೊಡ್ಡ ಸ್ಟೇಜು ಸುಮಾರು ಒಂದು ನಾಲ್ಕೈದು ಲಕ್ಷ ಜನ ಇರಬೇಕು ಸ್ವಾಮಿ ಗ್ರೌಂಡಲ್ಲಿ ನಮ್ಮನ್ನು ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂಡಿಸಿಕೊಂಡಿದ್ರು ಸ್ವಾಮೀಜಿ ಕೊಯ್ಲೆ ಕೊಯ್ ಮೇರೆ ಸಾಥ್ ಬೈಠ ಮೇರೆ ಸಾಥ್ ಅಂತ ಆ ಪ್ರೀತಿಗೇನು ಹೇಳೋದು ಅಲ್ಲಿ ಕೊನೆಗಿದ್ದಾರೆ ಆ ಐವತ್ತು ವರ್ಷದಿಂದ ಅರವತ್ತು ವರ್ಷದವರು ಶಿಷ್ಯರಾಗಿದ್ದಂಥವರಿದ್ದಾರೆ ಅಲ್ಲಿಂದ ಕೈ ಮುಗಿತಾರೆ ಗುರುಗಳ ದರ್ಶನ ಆಯಿತು ಅಂತ ಕೈ ಮುಗಿತಾರೆ ನಮ್ಮ ಹುಡುಗ ಏನು ಪುಣ್ಯ ಮಾಡಿದ್ವಪ್ಪ ನಾವು ನಲ್ವತ್ತೈವತ್ತು ವರ್ಷದಿಂದ ಅವ್ರನ್ನ ಕಂಡವರು ಶಿಷ್ಯರಾಗಿದ್ದವರು ಅಲ್ಲಿ ದೂರಿಂದಾನೇ ಗುರುಗಳ ದರ್ಶನ ಕೈ ಮುಗಿತಾರೆ ನಾವು ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನನ್ನ ಹೆಗಲ ಮೇಲೆ ಕೈ ಹಾಕ್ತಾರೆ ಅವರೇ ಬಡಿಸ್ತಾರೆ ಊಟಕ್ಕೆ ಅವರೇ ಬಡಿಸ್ತಾರೆ ನಿಮ್ಮನ್ನು ಆ ಥರದ್ದು ಎಲ್ಲೂ ನೋಡಿರಲಿಲ್ಲ ನಾನು ನನಗೆ ಯಾಕೆ ಆಶ್ಚರ್ಯ ಆಗ್ತದೆ ಅಂದರೆ ಅವ್ರದು ನಮ್ಮನೆಗೆ ಬಂದರು ಒಂದು ಉಪನ್ಯಾಸ ಮಾಡಿಸೋಣ ಅಂತ ಹೇಳಿ ದೊಡ್ಡವ್ರ ಲಕ್ಷಣ ಹೇಗಿರುತ್ತೆ ನೋಡಿ ನನಗೆ ಗೊತ್ತಿರೋಂಥ ಕೆಲವು ದೊಡ್ಡ ದೊಡ್ಡವ್ರನ್ನ ಕರೆದೆ ಬೆಂಗಳೂರಲ್ಲಿ ಉಪನ್ಯಾಸ ಕೇಳಿಸ್ಬೇಕು ಟೆರೆಸ್ ಮೇಲೆ ಒಂದು ಶ್ಯಾಮಿಯಾನ ಹಾಕಿಸಿದೆ ಹಾಕ್ಸಿ ಲೈಟ್ ಹಾಕಿ ಒಂದು ಸೋಫಾ ಇಟ್ಟು ಎಲ್ಲರೂ ಕುಡೋದೇ ಕುರ್ಚಿಯೆಲ್ಲ ಹಾಕಿಸಿದ್ದೆ ಭಗವಂತನ ಇಚ್ಛೆ ಬೇರೆ ಇರ್ತದೆ ಜೋರಾಗಿ ಮಳೆ ಬಂದುಬಿಡ್ತು ಬಂದು ಬಂದು ಶ್ಯಾಮಿಯಾನೆಲ್ಲ ಕುಸಿದು ಹೋಗ್ಬಿಡ್ತು ಇನ್ನೇನು ಮಾಡೋದು ಮನೆ ಹಾಲ್ ಚಿಕ್ಕದು ಹನ್ನೆರಡು ಹದಿನಾರು ಸಣ್ಣ ಹಾಲು ಅದರಲ್ಲೂ ಒಂದಿಷ್ಟು ಕಟ್ಟೆ ಬೇರೆ ಹೋಗಿದೆ ನಾನು ಏನು ಮಾಡಲಿಲ್ಲ ಏ ಹಾಲ್ ಮೇಲೆ ಬೇಟ್ರೇನು ಏನಾದ್ರೆ ತಕ್ಲೀಫಕೆ ಅವ್ರಿಗೆ ಯಾವುದೂ ತಕ್ಲೀಫಲ್ಲ ಅದೇ ನೋಡಿ ಆ ಹಾಲ್ ಮೇಲೆ ಕೂಡಿಸಿದೆ ಸೀನಿಯರ್ ಮೋಸ್ಟ್ ಐ ಎ ಎಸ್ ಆಫೀಸರ್ ಆಫ್ ದ ಸ್ಟೇಟ್ ಮೂರ್ನಾಲ್ಕು ಜನ ಇದ್ರು ಅವರು ನೆಲದ ಮೇಲೆ ಕೂತ್ಕೊಂಡ್ರು ಎಲ್ಲರೂ ಹೀಗೆ ಕೂತ್ಕೊಂಡ್ವಿ ಒಂದು ರೀತಿ ಸರಿ ಆಯ್ತೇನೋ ಅನ್ನಿಸ್ತು ನನಗೆ ಗುರುಗಳು ಕೂತ್ಕೊಂಡಾಗ ಅವ್ರ ಸ್ಥಾನಕ್ಕೆ ಯಾರು ಕೂತ್ಕೊಳ್ಳಿಲ್ಲ ಅಲ್ಲಿ ಕೆಳಗೆ ಕೂತ್ಕೋಬೇಕಾಯ್ತು ಎಲ್ಲರೂ ಬೇರೆ ಹಾದಿ ಇಲ್ಲ ಎಲ್ಲರೂ ಕೂತ್ಕೊಂಡ್ರು ಕೂತ್ಕೊಂಡು ಮೊದಲನೇ ಮಾತು ಹೇಳಿದ್ದೇನು ಗೊತ್ತಾ ಸ್ವಾಮಿಗಳು ಮೇಲೆ ಕೂತ್ಕೊಂಡ್ರೆ ಆತ್ಮೀಯತೆ ಬರ್ತಿರ್ಲಿಲ್ಲ ಈಗ ಆತ್ಮೀಯತೆ ಬಂತು ನೋಡಿರಿ ಅಂದ್ರೆ ಯಾವುದು ಕಷ್ಟ ಅಂತ ಇಲ್ಲಲ್ಲ ಸ್ವಾಮಿ ನಾನು ಮುಜವ್ರಾಗಿತ್ತು ಇಷ್ಟೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ವಿ ಸ್ವಾಮಿಗಳು ಮಾತು ಕೇಳಬೇಕು ಅಂತ ಹೇಳಿ ಆಗಲಿಲ್ಲ ಚೇಚೆ ಏನು ಬೇಜಾರು ಮಾಡ್ಕೋತಾರೋ ಬೇಜಾರನ್ನೂ ಲಕ್ಷಣವೇ ಇಲ್ಲ ಅವ್ರಿಗೆ ಆತ್ಮೀಯತೆ ಬಂತು ನೋಡಿ ಹತ್ತಿರ ಹತ್ತಿರ ಬಂದ್ವಿ ಅಲ್ಲಿ ಕೂತ್ರು ದೂರದರ ಕೊಡಬೇಕಾಗ್ತಿತ್ತು ಅಂದ್ಬಿಟ್ಟು ಒಂದು ಮಾತು ಹೇಳಿದರು ಯಾಕೆ ಬಂದೆ ಗೊತ್ತಾ ನಾನು ಶಾಲೆ ಇನಾಗ್ರೇಷನ್ನು ಮಳೆ ಕುರ್ಚಿ ಇದು ಯಾವುದು ಮುಖ್ಯ ಅಲ್ಲ ಕರಜ್ಗಿ ಸಾಬ್ ಆ ಜಾಬ್ ಬರ್ತ್ಡೇ ಏನ ಇಸಿಲಿಗೆ ಐ ಮೈ ಏನು ಒಪ್ಕೊಂಡಿದ್ರಿ ಅದನ್ನು ಡೈರಿ ನೋಡೋದು ಒಪ್ಕೊಂಡಿದ್ದು ಅದಕ್ಕೆ ಡೈರಿಲ್ ಬರ್ಕೊಂಡಿದ್ದಾರೆ ನನ್ನ ಬರ್ತ್ಡೇ ಅಂತ ಹೇಳಿದ್ರು ಅಂತ ಅದಕ್ಕೆ ಒಪ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ಮೈ ಬರ್ತೀನಿ ಅಂತ ನನಗೆ ಆಮೇಲೆ ಗೊತ್ತಾಯಿತು ಇಪ್ಪತ್ತ್ಮೂರು ಅವರು ಹುಟ್ಟಿದ್ದಿವಸ ಅಲ್ಲಿ ನಾನು ಇಪ್ಪತ್ತ್ನಾಲ್ಕು ಕಲ್ಲಿ ಹೋಗ್ತಾ ಇದ್ದೀನಿ ಬೇಡ ಅಂತ ಕ್ಯಾನ್ಸಲ್ ಮಾಡಿಸಿ ಬಂದಿದ್ದಾರೆ ಇಲ್ಲಿ ಇಂಥವ್ರು ಇದ್ದಾರಲ್ಲ ಸ್ವಾಮಿ ಈಗಾದರೂ ಆ ಪ್ರೀತಿ ಅಂಥ ಕರ್ಣ ಆಶ್ಚರ್ಯ ಅನಿಸುತ್ತೆ ಅದು ಆ ವೈದಿಕ ಪ್ರೇಮಿದೆ ವೈಷ್ಣವ ಪ್ರೀತಿ ಅಂದರೆ ಅದ್ಭುತ ಪ್ರೀತಿ ಅಂಥವ್ರು ನೆನೆಸ್ಕೊಂಡಾಗ ಅನಿಸುತ್ತೆ ಜ್ಞಾಪಕ ಚಿತ್ರಶಾಲೆ ನಮ್ಮ ಜ ನೆನ ಜ್ಞಾಪಕ ಅಂದಾಗ ಅದು ಆಕೃತಿ ಸಾರ್ಥಕ ಆಗ್ತದೆ ಇನ್ನು ಮುಂದಿನ ಸಂಪುಟದಲ್ಲಿ ಎಲ್ಲ ಪಾತ್ರಗಳನ್ನು ತೊಗೊಳಕ್ಕೆ ಆಗೋದಿಲ್ಲ ನನಗೆ ಇವತ್ತು ನಾಳೆ ಎರಡರೊಳಗೆ ಒಂದೆರಡು ಪಾತ್ರಗಳನ್ನು ಆರಿಸ್ಕೋಬಹುದು ನಾನು ಅದು ಹಲವಾರು ಸಾರ್ವಜನಿಕ ಹಲವಾರು ಸಾರ್ವಜನಿಕರು ಅಂತ ಡಿ ಬರೀತಾ ಇರೋದ್ರೊಳಗೆ ನಾವು ಜೀವನದಲ್ಲಿದ್ದಾಗ ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿದ್ದಾಗ ಸುಮಾರು ಜನರ ಪರಿಚಯ ಆಗ್ತದೆ ಸಾಕಷ್ಟು ಮುಖ ಪರಿಚಯ ಆಗ್ತದೆ ಕೆಲವು ಸ್ವಲ್ಪ ಆತ್ಮೀಯ ಪರಿಚಯ ಆಗ್ತದೆ ಆ ಆತ್ಮೀಯ ಪರಿಚಯ ಸ್ನೇಹ ಆಗ್ತದೆ ಕೆಲವರಿಗೆ ಆ ಸ್ನೇಹ ಹಾಗೆ ಬೆಳ್ಕೊಂಡು ಬೆಳ್ಕೊಂಡು ಸ್ವಲ್ಪ ಜೀವಕ್ಕೆ ಧನ್ಯತೆಯನ್ನು ತರ್ತದೆ ಹಾಗಾಗಲ್ವಾ ಕೆಲವರು ಪರಿಚಯ ಆಗ್ತದೆ ಮುಖಪರಿಚಯ ಸ್ವಲ್ಪ ದಿವಸ ಆದ ನಾನು ಆತ್ಮೀಯ ಪರಿಚಯ ಆಗ್ತದೆ ತುಂಬ ಸ್ನೇಹ ಆಗ್ತದೆ ಸಲಿಗೆ ಆಗ್ತದೆ ಮುಂದೆ ಅನಿಸುತ್ತೆ ಇಂಥವರು ಸ್ನೇಹ ಇದ್ದಾರಪ್ಪ ನನಗೆ ಧನ್ಯತೆಯೂ ಬರ್ತದೆ ಕೆಲವೊಂದು ಸಲ ಯಾವ್ಯಾವುದೋ ಕಾರಣಕ್ಕೆ ತುಂಬ ದೊಡ್ಡದಲ್ಲಿದ್ದವ್ರು ಎತ್ತರದಲ್ಲಿದ್ದವ್ರು ಪರಿಚಯ ಆಗಿಬಿಡ್ತಾರೆ ತುಂಬ ಎತ್ತರದಲ್ಲಿದ್ದವರು ಅವರು ಪರಿಚಯ ಆಗೋಕ್ಕೆ ಸಾಧ್ಯನಾ ಅಂತನೋ ಅಷ್ಟರ ಮಟ್ಟಿಗೆ ತಮಗೂ ಆಗಿರುತ್ತೆ ಜೀವನದಲ್ಲಿ ನಿಂತ್ಕೊಂಡು ನೋಡಿ ಅಷ್ಟು ದೊಡ್ಡವರು ಹೆಂಗೆ ನಮ್ಮ ಜೀವನಕ್ಕೆ ಹತ್ತಿರ ಬಂದುಬಿಟ್ರು ಯಾವುದೋ ಒಂದು ಕಾರಣ ಆಗಿರುತ್ತೆ ನನಗೊಂದು ಘಟನೆ ನೆನಪಾಗ್ತದೆ ಇವತ್ತಿಗೆ ಅದು ಹೇಳಬೇಕು ನಾನು ನಾನು ರಿಸರ್ಚ್ ಮಾಡ್ತಿರಬೇಕಾದ್ರೆ ನನ್ನ ಮೇಷ್ಟ್ಟ್ರು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಂತಿದೆ ಬಾಂಬೆದಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಮಾಡುವಂತ ಕಳಿಸಿದರು ಐದು ತಿಂಗಳು ನಾನು ಇರಬೇಕಾಗಿತ್ತಲ್ಲಿ ಈ ಲೋ ಟೆಂಪ್ರೇಚರ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಅಂತ ಮಾಡಬೇಕು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋದಾಗ ಅನಾಲಿಟಿಕಲ್ ಕೆಮಿಸ್ಟ್ರಿಗೆ ಒಬ್ಬರು ಹೆಡ್ ಕಾರ್ಖಾನಾವಾಲಾ ಅಂತ ಇದ್ದರು ಸರ್ದಾರ್ಜಿ ಅಯ್ಯೋ ಎಫ್ ಆರ್ ಎಸ್ ಆದಂಥ ಮನುಷ್ಯ ಎಫ್ ಆರ್ ಎಸ್ ಭಾಳ ಜನ ಕಮ್ಮಿ ನಮ್ಮ ಭಾರತದಲ್ಲಿ ಅವ್ರ ಎಫ್ ಆರ್ ಎಸ್ ಏನು ಸಿಡುಕು ಅಂದ್ರೆ ದೂರವಾಸರು ಸ್ವಲ್ಪ ಡಲ್ ಅನ್ಸತ್ತಿ ಅವ್ರ ಮುಂದೆ ಆ ಥರ ಸಿಡುಕು ಇವ್ರನ್ನ ಕಂಡ್ರೆ ಎಲ್ಲರೂ ಹೆದರೋರು ಅನಾಲಿಟಿಕೆಡ್ ಹೆಡ್ ಕೆ ಅನ್ನೋರು ಡಾಕ್ಟರ್ ಕೆ ಅಂತ ಕರೀತವ್ರನ್ನ ಡಾಕ್ಟರ್ ಕೆ ಅಂದರೆ ಹೆದರಿಕೆ ಎಲ್ರಿಗೂ ಪ್ರೊಫೆಸರ್ಸ್ಗೆ ಹೆದರಿಕೆ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಲೆಬೊರೋಟರಿ ಇದೆ ಅವ್ರ ಪಕ್ಕ ಲೆಬ್ರಾಟ್ರಿ ಇನ್ನೊ ಪ್ರೊಫೆಸರು ಅವ್ರ ಕಡೆಯೂ ಕೆಲಸ ಮಾಡ್ತಾ ಇದ್ದೆ ಒಂದು ಸಲ ನನಗೆ ಸ್ವಲ್ಪ ತಮಾಷೆ ಸ್ವಭಾವ ಜಾಸ್ತಿ ನನಗೆ ಇಷ್ಟ ಅದು ತುಂಬ ಸೀರಿಯಸ್ ಆಗಿರೋದು ತುಂಬ ಕಷ್ಟ ನನಗೆ ಒಂದು ಸಲ ಏನಾಯಿತು ಅಂದರೆ ಎಕ್ಸ್ರೇ ಲೆಬ್ರಾಟ್ರಿ ಎಕ್ಸ್ರೇ ಅಂದರೆ ನಮ್ಮ ದೇಹದ ಎಕ್ಸ್ರೇ ಅಲ್ಲ ನಾವು ಸಿಂಗಲ್ ಕ್ರಿಸ್ಟಲ್ ಎಕ್ಸ್ರೇ ಅದೆಲ್ಲ ಮಾಡ್ತೀವಿ ಭಾಳ ಕಾಂಪ್ಲಿಕೇಟೆಡ್ ಎಕ್ಸ್ಪೆರಿಮೆಂಟ್ ಅದು ಮಾಡುವಾಗ ಒಂದು ಸಲ ಇಲಿ ಬಂದುಬಿಡ್ತು ಒಳಗಡೆ ಅವೆಲ್ಲ ಬರಬಾರ್ದು ಯಾವುದೋ ಡಕ್ಟಲ್ಲಿ ಬಂದುಬಿಟ್ಟಿದೆ ಇಲಿ ಕತ್ತರಿಸ್ಬಿಟ್ರೆ ಕೇಬಲ್ ಏನಾದರೂ ಅನಾಹುತ ಅದು ಎಷ್ಟೊಂದು ಕೇಬಲ್ ಇರಿದೆ ಎಷ್ಟು ಕೋಟಿ ಕೋಟಿ ರೂಪಾಯಿ ಬೆಳೆ ಬಾಳುವಂಥ ಇಕ್ವಿಪ್ಮೆಂಟು ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ನಾನು ಒಂದು ತಮಾಷೆಗೆ ನನ್ನ ತಮಾಷೆ ಭಾವ ಅಂತ ಹೇಳಿದಲ್ಲ ಇಲ್ಲಿ ಹೋಯಿತು ನೋಡಿದೆ ನನ್ನ ಪ್ರೊಫೆಸರ್ ಒಬ್ಬರು ಇದ್ದಿರಲ್ಲ ಕಾರ್ಖಾನಾವಾಲ ಕೊಲೀಗವರು ಅವ್ರು ಹೇಳಿದೆ ಸರ್ ನಿಮ್ಮಲ್ಲಿ ಭಾಳ ಸ್ಟ್ರಿಕ್ಟ್ ಅಲ್ವಾ ರೂಲ್ಸ್ ಅಲ್ಲ ಇಲ್ಲಿ ಎಂದೆ ಯಾ ವೆರಿ ಸ್ಟ್ರಿಕ್ಟ್ ಅಂದರು ಒಳಗಡೆ ಯಾರೂ ಬಿಡಲ್ಲ ನೀವು ಬಿ ಆರ್ ಹೌದು ಯಾರೂ ಬಿಡೋಲ್ಲ ಚೆಕ್ ಮಾಡಿ ನಮ್ಗೆ ಒಂದು ಇದನ್ನು ಕೊಡ್ತಾರೆ ಫೋಟೋ ಫಿಲ್ಮ್ ಕೊಡ್ತಾರಲ್ಲ ಒಂದು ಫೋಟೋ ಫಿಲ್ಮ್ ಆ ರೇಡಿಯೇಷನ್ ಇರ್ತದೆ ಅಲ್ಲಿ ಗೊತ್ತಾಗಬಾರ್ದು ಯಾರಿಗೂ ತೊಂದರೆ ಆಗ್ತದೆ ಅಂಥೇಳಿ ಫೋಟೋ ಫಿಲ್ಮ್ ಹಾಕ್ತಾರೆ ನಮ್ಮ ಐಡೆಂಟಿಟಿ ಎಲ್ಲ ಇರುತ್ತೆ ಹೋಗಿ ಚೆಕ್ ಮಾಡಬೇಕು ಇವನಿಗೇನಾದರೂ ಯುರೇನಿಯಂ ಪ್ರಭಾವ ಆಗಿದ್ರೆ ಇವನ್ ಮೇಲೆ ಅಂತೆಲ್ಲ ಮಾಡ್ತಾರೆ ಇಷ್ಟೆಲ್ಲ ಸ್ಟಿಕ್ ಮಾಡೋರು ದೇರ್ ಆರ್ ಸಮ್ ಪೀಪಲ್ ವಿದೌಟ್ ಐಡೆಂಟಿಟಿ ಕಾರ್ಡ್ ಅಂದೆ ಯು ಥಿಂಕ್ ಸೊ ಹೂ ಇಸ್ ದಟ್ ಫಿಲೋ ಅಂದರು ಐ ಸಿ ಇಮ್ ಎವ್ರಿ ಡೇ ಎಸ್ಟರ್ ಡೇನ್ ಟುಡೆ ಆಲ್ಸೋ ಐ ಸೊ ಹಿಮ್ ಅಂದೆ ನಿನ್ನೆ ಐತೆ ಇವತ್ತು ನೋಡಿದ್ದೀನಿ ಐಡೆಂಟಿಟಿ ಕಾರ್ಡಿಂದ ಬಂದಿದೆ ಒಳಗಡೆ ಅಂತ ಎಲ್ಲಿ ಎಕ್ಸ್ರೇ ಲ್ಯಾಬಲ್ಲಿ ಇಂಪಾಸಿಬಲ್ ಅಂದರು ಎಕ್ಸ್ರೇ ರಾಬಲ್ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾರೂ ಅಂದರು ಐ ಯ್ ಸೀನ್ ಹಿಂ ಟು ಡೆ ಯು ಸೀನ್ ಇಮ್ ಅಂದೆ ಅವ್ರು ಏನು ಅಂತ ಕೇಳಿ ಕರ್ಕೊಂಡು ಹೋಗೋದು ತೋರಿಸಿದೆ ಇಲ್ಲಿ ಬಂದಿತ್ತು ಅಂತ ತಮಾಷೆ ಮಾಡಿದೆ ಇಲ್ಲಿಗೆ ಐಡೆಂಟಿಟಿ ಕಾರ್ಡ್ ಇಲ್ಲ ಹಾಗೆ ಬಂದ್ಬಿಟ್ಟಿತ್ತು ಒಳಗಡೆ ಅಂತ ಅದು ನಕ್ಕು ನಕ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಸಾಯಂಕಾಲ ಕಾರ್ಖಾನಾವಾಲಾಗೆ ಹೇಳ್ಬಿಟ್ಟಿದ್ದಾರೆ ಮನುಷ್ಯ ನಾ ಅವ್ರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ನಮಗೆ ಕಾರ್ಖಾನವಾ ನೋಡಿದ್ರೆ ನೋಡಿ ಹೋಗ್ಬಿಡ್ತಿದ್ದೆ ನಮ್ಮ ಅವ್ರ ಕತ್ರ ಹೋಗ್ತಿರ್ಲಿಲ್ಲ ಅವ್ರು ಹೇಳಿಬಿಟ್ಟಿದ್ದಾರೆ ದಿಸ್ ಫೆಲೋ ಸೈಡ್ ವಿದೌಟ್ ಐಡೆಂಟಿಟಿ ಕಾರ್ಡ್ ಅಂತ ಅವ್ರು ನಗು ಬಂತು ಏನೋ ಗೊತ್ತಿರು ಹೇಳಿಲ್ಲ ನನಗೆ ಮರುದಿನ ನಾನು ಲಬರಾಟರಿಲ್ ಪ್ರಾಕ್ಟಿಕಲ್ ಎಕ್ಸ್ಪೇರ್ಮೆಂಟ್ ಮಾಡ್ತಾ ಇದ್ದೆ ಬಂದರು ಯಾ you are the fellow who has come from darwad andru yes sir avu nintukondre benur suru aabekku namage yes sir andru. yes sir ande avu authority andre authority subject alli gatti andre gatti nintukondru yes sir ande yes, what are you doing andru inge maartta ide come come bring your file to me andru olagadu ode our chamber lu kutkondo namma charma check madala avaru nam elve check maartaru aa scholars avrela ನಾನು ಹೇಳ್ತಿದ್ದೆ ಕಾರ್ಖಾನವಾಲ ಡಸ್ ನಾಟ್ ಡೀಲ್ ವಿತ್ ಎಕ್ಸ್ರೇ ಹೀ x-ray, ಎಕ್ಸ್ರೇ ಕಲಿಸೋಂಗಿಲ್ಲ ಅವ್ರು ನಿಮ್ಗೆ ನೋಡಿದ್ರೆ ಬೋನ್ಸ್ ಗೊತ್ತಾಗ್ಬಿಡುತ್ತೆ ಅವ್ರು ಆ ಥರ ಎಲ್ಲ ಕೇಳ್ಕೊಂಡ್ರೆ ಏನು ಮಾಡ್ತಿದ್ದೀನಿ ಅಂತೆಲ್ಲಕ್ಕೆ ಸ್ವಲ್ಪ ಖುಷಿ ಆಯಿತು ಅನ್ಸುತ್ತೆ ಬ್ರಿಂಗ್ ಯುವರ್ ರಿಪೋರ್ಟ್ಸ್ ಟು ಮೆಐ ಹೆಲ್ಪ್ ಯು ಡೋಂಟ್ ವರಿ ಯು ಪ್ರೊಫೆಸರ್ ವಿಲ್ ನಾಟ್ ಫೀಲ್ ಬ್ಯಾಡ್ ಅಂತೆಲ್ಲ ಹೇಳಿದರು ಎಲ್ಲ ಕೂತ್ಕೊಂಡ್ವಿ ಒಂದು ಎರಡು ಮೂರು ದಿವ್ಸ ಹಲೋ ಹೌ ಆರ್ ಯು ಡೂಯಿಂಗ್ ಅಂತ ಅಷ್ಟು ಕೇಳ್ತಿದ್ರು ಮೂರು ದಿವ್ಸ ಆಯಿತು ನಾಲ್ಕನೇ ದಿವಸ ನಾನು ಇನ್ನು ಊಟಕ್ಕೆ ಹೋಗಬೇಕು ಅಂತ ಕೈ ತೊಳ್ಕೊತಾ ಇದ್ದೆ ವಾಶ್ ಮೇಸಿನ್ ಕೈ ತೊಳ್ಕೊಂಡು ಊಟಕ್ಕೆ ಹಾಸ್ಟೆಲ್ಗೆ ಹೋಗಬೇಕಿನ್ನು ಸರ ಸರ ಬಂದರು where do you stay here andru gantu mukhane nagu mukhayilla where do you stay here andru sir i stay in the hostel sir and who permitted you to stay in the hostel yar permission kotte hostel irukki nimge nanthe one thing aaythala sir alle idin nan hostel alli permission kottidare who gave you andru aur koppa nodi thappayithu anta what happened sir and nothing pack your bag and come out you are not allowed to stay in the hostel hostel permission la get out now ಬ್ರಿಂಗ್ ಯುವರ್ ಬ್ಯಾಗ್ ಡೋಂಟ್ ಸ್ಟೇ ಇನ್ ದಿ ಹಾಸ್ಟೆಲ್ ಅಂದರು ನನಗೇನು ಅನಾಹುತ ಆಯಿತು ಅಂದೆ ಮತ್ತೆ ಇನ್ನೇನು ಮಾಡೋಂಗಿಲ್ಲ ಎಲ್ಲಿ ಹೋಗೋದಿನ್ ಬಾಂಬೆದಲ್ಲಿ ನಾನು ಸ್ನೇಹಿತ ನನ್ನ ಕ್ಲಾಸ್ಮೇಟ ಮ್ಲಾಕ್ಸೋ ಲೆಬ್ರೋಟ್ರಿಗೆ ಕೆಲಸ ಮಾಡ್ತಿದ್ದೆ ಅವ್ನು ಫೋನ್ ಮಾಡಿದ್ದೆ ನೋಡ್ಯ ನಾನು ಹಾಸ್ಟೆಲ್ ಹೊರಗೆ ಹಾಕ್ತಾರೆ ಯಾಕೆ ಏನು ಗೊತ್ತಿಲ್ಲ ಏನು ತಪ್ಪಾಯ್ತೋ ಗೊತ್ತಿಲ್ಲ ಲಂಚ್ ಹೊತ್ತಿಗೆ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಐದುವರೆಗೆ ಬರಲಿಕ್ಕೆ ಬರ್ತೀನಿ ನಿನ್ನ ರೂಮಲ್ಲಿ ಇರ್ತೀನಿ ಬೇರೆ ವ್ಯವಸ್ಥೆ ಆಗೋವರೆಗೊಂದೇ ಏನು ಮಾಡ್ಕೊಂಡೋ ಅಂತ ಕೇಳಿದೆ ಏನು ಗೊತ್ತಿಲ್ಲಪ್ಪ ನನಗೆ ಹೊರಗೆ ಹಾಕ್ತಾರೆ ಅಷ್ಟೇ ಐದುವರೆಗೆ ಬರ್ತೀನಿ ಎಂದೆ ಬ್ಯಾಗ್ ತೊಗೊಂಡು ಲೆಬ್ರಾಟ್ರಿಗೆ ಬಂದೆ ಮಧ್ಯಾಹ್ನ ಮಾತಿಲ್ಲ ಕಥೆ ಇಲ್ಲ ಅವನು ಬರಲೇ ಇಲ್ಲ ನನ್ನ ಕಡೆ ಇವರು ಬ್ಯಾಗಾರು ತಂದದ್ದಾಯಿತು ಆಮೇಲೆ ಐದೂವರೆಗೆ ಕರೆಕ್ಟಾಗಿ ಬಂದರು ವೆರಿ ಈಸ್ ಯೋರ್ ಬ್ಯಾಗ್ ಅಂದರು ಸರ್ ಬ್ಯಾಗ್ ಈಸ್ ದೇರ್ ಸರ್ ಅಂದೆ ಒಟರ್ಡ್ ಈಗಿಂದ ಲ್ಯಾಬ್ ನೋವು ಲ್ಯಾಬಲ್ಲಿ ಏನು ಮಾಡ್ತಾ ಇದೀಯಾ ಅಂದರು ಕೆಲಸ ಮಾಡಿ ಸ್ಟಾಪ್ ಇಟ್ ಔಟ್ ಆಫ್ ದ ಲ್ಯಾಬ್ ನಾವು ಅಂದರು ನಾನು ಮೊದಲು ಹಾಸ್ಟೆಲಿಂದ ಹೊರಗೆ ಹಾಕ್ಸ್ಕೊಂಡಿದ್ದೀನಿ ಇದು ಲೆಬ್ರೇಟರಿಂದ ಹೊರಗೆ ಹಾಕ್ಸಿ ನಾನು ರಿಸರ್ಚ್ ಗತಿ ಏನು ಏನು ಮಾತಾಡೋಂಗೆ ಇಲ್ಲ ಅಲ್ಲಿ ಕೈ ತೊಳ್ಕೊಂಡೆ ಬ್ಯಾಗ್ ತೊಗೊಂಡೆ ಗೆರ ಔಟ್ ನಾವು ಟೇಕ್ ಯುವರ್ ಬ್ಯಾಗ್ ಔಟ್ ಅಂದರು ಬ್ಯಾಗ್ ಹಿಡ್ಕೊಂಡು ಹೊರಗೆ ಬಂದೆ ನಿರ್ವಾಸಿತರಂಗೆ ಹೊರಗೆ ಬಂದರೆ ಸ್ಟೆಪ್ಸ್ ಹೇಳಿದ ತಕ್ಷಣ ಅವ್ರು ಡ್ರೈವರ್ ಬಂದೊಂದು ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟ ತೊಗೊಂಡು ಹೋಗಿ ಡಿಕ್ಕಿಯನ್ನು ಹಾಕಿ ಸಿಟ್ ಇನ್ ಸೈಡ್ ಅಲ್ಲಿ ಪ್ರೀತಿ ಅಲ್ಲ ಸಿಟ್ ಇನ್ ಸೈಡ್ ಅಂದರು ಆ ಕಾರ್ ಒಳಗೆ ಕೂತ್ಕೊಂಡೆ ಸೀದಾ ಮನೆಗೆ ಕರ್ಕೊಂಡು ಹೋದರು ಎಲ್ಲಿ ಹೋಗ್ತಾರಂದು ಬಾಯ್ಬಿಟ್ಟು ಕೇಳೋಂಗೇ ಇಲ್ಲ ಅವ್ರನ್ನ ಏನೋ ಕೇಳೋಂಗಿಲ್ಲ ಮನೆಗೆ ಹೋದೆ ಮನೆಗೆ ಇಳಿಸಿದ್ರು ಇಳಿಸ್ಬಿಟ್ಟು ಯು ಹ್ಯಾವ್ ಎನ್ ಬ್ರೈನ್ಸ್ ಯು ಹ್ಯಾವ್ ಎನಿ ಬ್ರೈನ್ಸ್ ಬುದ್ಧಿ ಇದೆಯಾ ನಿನಗೆ ಅಂತಂದರು ಯಾಕೆ ಸರ್ ಏನಾಯ್ತು ಅಂತ ಕೇಳಿದೆ ಸ್ಟುಪಿಡ್ ಫುಡ್ ಇನ್ ದ ಹಾಸ್ಪಿಟಲ್ ಊಟ ಚೆನ್ನಾಗಿಲ್ಲ ಅಲ್ಲಿ ಇದ್ಕೊತೀಯ ಬದುಕ್ತಿಯಿಲ್ಲ ನೀನು ಸಾಯ್ತಿಯಾ ನೀನು ಇಲ್ಲೇನು ಮನೇಲಿ ಅಂದರು ಮನೇಲಿ ನನಗೆ ಅರ್ಥ ಆಯಿತು ಕಾರ್ಖಾನೆ ವಾಲ ಮಕ್ಕಳೇ ಇಲ್ಲ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಮೃದುನಿ ಕುಸುಮಾದಪಿ ವಜ್ರಾದಪಿ ಕಠೋರಾಣಿ ಅವ್ರ ಮನೇಲಿ ಮೂರು ತಿಂಗಳಿದ್ದೇನೆ ಸ್ವಾಮಿ ನಾನು ಎಷ್ಟು ಪ್ರೀತಿ ಅಂದರೆ ಮನೆ ನೆನಪಾಗ್ಲಿಲ್ಲ ನನಗೆ ಗಂಡ ಹೆಂಡ್ತಿ ಇಬ್ಬರು ಸರದಾರ್ಜಿಗಳು ಸಾಯಂಕಾಲ ಬಂದು ಊಟಕ್ಕೆ ಹಾಕಬೇಕೋ ಏಯ್ ಪರಾಟ ಬನ ಉಸ್ಕೋ ಏಕೆ ಬನ್ನಾತಿಯೋ ಅಂತ ಹೆಂಡ್ತಿ ಬಯ್ಯೋದು ನಾನೊಂದು ಕಡೆಗೆ ಒಂದು ತಿಂಗಳಾದ್ಮೇಲೆ ಸಲಿಗೆ ಬಂದುಬಿಡ್ತಲ್ಲ ನಾನೊಂದ್ಸಲ ಹೇಳಿದೆ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಸರ್ ನನ್ನದೇ ಏನು ಅಂತ ಹೇಳಿದರು ನೀವು ಭಾಳ ಒಳ್ಳೆಯವರು ಒಳ್ಳೆಯವರಂಗೆ ಕಾಣಿಸೋದಿಲ್ಲ ಯಾಕೆ ಅಂತ ಕೇಳಿದೆ ಇಷ್ಟೆಲ್ಲ ಒಳ್ಳೆತನ ಇದೆ ಒಂಚೂರು ಮೃದುವಾಗಿ ಮಾತಾಡಿದರೆ ಸಂತೋಷ ಆಗತ್ತಲ್ಲ ಅಂತ ಯು ಆರ್ ಎ ಫೂಲ್ ಅಂದರು ನಾನು ಭಾಳ ಮೃದುವಾಗಿ ಮಾತಾಡಿದರೆ ಈ ಕೆಲಸ ಮಾಡೋಕ್ಕಾಗೋಲ್ಲ ನಾನು ಹೆದರ್ಕೊಂಡಾಗಲೇ ಕರೆಕ್ಟ್ ಪರೀಕ್ಷೆ ಮಾಡ್ತೀನಿ ಎಲ್ಲರದು ನನಗೆ ಹೆದರ್ಕೋತಾರೆ ಅಂದಾಗಲೇ ಪರೀಕ್ಷೆ ಮಾಡೋದು ನಾನು ಹೇಳ್ತೀನಲ್ಲ ಇಫ್ ಎಟ್ ಆಲ್ ಐ ರೈಟ್ ಸಮಥಿಂಗ್ ಇನ್ ಮೈ ಲೈಫ್ ಲೇಟರ್ ಐ ರೈಟ್ ಸಮಥಿಂಗ್ ಅಬೌಟ್ ದ ತ್ರೀ ಮಂತ್ಸ್ ಐ ಸ್ಪೆಂಡ್ ಇನ್ ಕಾರ್ಖಾನಾವಾಲಸ್ ಹೌಸ್ ಏನು ಅದ್ಭುತ ಮನುಷ್ಯ ನನ್ನ ರಿಸರ್ಚು ನನಗಿಂತ ಹೆಚ್ಚು ಕೆಲಸ ಮಾಡಿದರು ನಾನು ಪಿ ಎಚ್ ಡಿ ಥಿ ಸಿ ಸಬ್ಮಿಟ್ ಆಗೋದೊಳಗೆ ಹನ್ನೊಂದು ಪೇಪರ್ ಪಬ್ಲಿಷ್ ಆಗಿತ್ತು ಅಂತ ಅವರೇ ಕಾರಣ ಅದಕ್ಕೆ ತಮ್ಮ ಬಿ ಆರ್ ಅಷ್ಟೇ ಅಲ್ಲ ಕಾಲು ಕರ್ಕೊಂಡು ಹೋಗೋರು ಕಮಾನ್ ಐ ಗೋ ಟು ಟಿ ಐ ಎಫ್ ಆರ್ ಟು ಆಫ್ ಫಂಡಾಮೆಂಟಲ್ ರಿಸರ್ಚ್ ಅಂತ ಇನ್ಸ್ಟಿಟ್ಯೂಟ್ ಅಲ್ಲಿ ಕರ್ಕೊಂಡು ಹೋಗೋರು ವೈ ಡೋಂಟ್ ಹೆಲ್ಪ್ ದಿಸ್ ಬಾಯ್ ಹಿ ಇಸ್ ಮೈ ಬಾಯ್ ಕಾರ್ಖಾನಾವಾಲ ಮಾಯ್ ಬಾಯ್ ಅಂದರೆ ಏನು ನನ್ನ ಸರ್ಟಿಫಿಕೇಟ್ ಇದೆ ನನಗೆ ದೊಡ್ಡ ಸರ್ಟಿಫಿಕೇಟ್ ನನಗೆ ಕಾರ್ಖಾನಾವಾಲ ಯಾರಿಗೂ ಮಾಯ್ ಬಾಯ್ ಅಲ್ಲ ಮಾಯ್ ನೇಬರ್ ಅಂದವರಲ್ಲ ಅವರು ಕರ್ಕೊಂಡು ಹೋಗಿ ಲೋ ಟೆಂಪ್ರೇಚರ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ರಿಸರ್ಚ್ ಮಾಡಿಸೋಕ್ಕೆ ಅವಕಾಶ ಕೊಟ್ಟರು ನನಗೆ ಯಾವುದು ದೈ ದೈವ ಇದು ಯಾವುದೋ ಕಾರಣಕ್ಕೆ ಎಲ್ಲೋ ಪರಿಚಯ ಆಗುತ್ತೆ ಕಾರ್ಖಾನಾವಾಲ ನಾನು ನೋಡ್ತೀನಿ ಅಂತ ನಂಬಿಕೆ ಇರಲಿಲ್ಲ ನನಗೆ ಅಂಥವ್ರ ಪರಿಚಯ ಆಗ್ತದೆ ಅಂತ ನೋಡಿದ್ದೇ ತೃಪ್ತಿ ನನಗೆ ಅಂಥದ್ದವ್ರ ಮನೆಯಲ್ಲಿ ಮೂರು ತಿಂಗಳು ಅವಕಾಶ ಡಿ ಹೇಳ್ತಾರೆ ಅಂತಹ ಅವಕಾಶ ಆಗೋದು ಭಗವತ್ ಕೃಪೆಯಿಂದ ಮಾತ್ರ ಆಗೋಕ್ಕೆ ಸಾಧ್ಯ ನಾವು ಯಾರನ್ನೋ ಒಬ್ಬರನ್ನ ಅಕಸ್ಮಾತ್ ನೋಡಿದೆ ಅಂತೀವಿ ನೋಡಿ ಅಕಸ್ಮಾತ್ ಆಗಿ ಯಾವುದೂ ಜಗತ್ತಲ್ಲಿ ಎಲ್ಲ ಮೊದಲು ಅನಿಸುತ್ತೆ ಭಗವಂತ ನಿಶ್ಚಯ ಅದು ಇಂಥವ್ರ ಪರಿಚಯ ಆಗಬೇಕು ಇಂಥ ಕಾಲಕ್ಕೆ ಇಂಥ ಕೆಲಸ ಆಗಬೇಕಾದ್ರೆ ಅಂತ ಅದನ್ನು ಇನ್ನೊಂದು ಘಟನೆ ನೆನಪಾಗ್ತದೆ ಹೇಳ್ಬಿಡ್ತೇನೆ ಅದನ್ನು ನಾನು ಮುಂದೆ ಶಿವಸ್ವಾಮಿ ಯಾರ ಕಡೆ ಹೋಗೋದಕ್ಕಿಂತ ಮೊದಲು ಅದನ್ನು ಹೇಳ್ಬಿಡಬೇಕು ಅನ್ನಿಸ್ತು ಭಾಳ ತಮಾಷೆ ಕೆಲಸ ಇತ್ತು ಡಾಕ್ಟರ್ ಕರಣ್ ಸಿಂಗ್ ತಾವೆಲ್ಲ ಕೇಳಿದ್ದೀರಿ ದೊಡ್ಡ ವಿದ್ವಾಂಸರು ಬಹುದೊಡ್ಡ ಸ್ಕಾಲರ್ ನನಗೊಂದು ಅಸೈನ್ಮೆಂಟ್ ಇತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಶಿಕ್ಷಣ ಹೇಗಿರ್ತದೆ ಹೇಗಿರಬೇಕು ಅನ್ನೋದಕ್ಕೊಂದು ಪುಸ್ತಕ ತರಬೇಕು ಅಂತ ಒಂದು ವಿಚಾರ ಬಂತು ಎಲ್ಲರೂ ದೊಡ್ಡ ದೊಡ್ಡವ್ರ ಕಡೆಯಿಂದ ಆರ್ಟಿಕಲ್ ತೊಗೊಳ್ಳೋಣ ಶಿಕ್ಷಣದ ಬಗ್ಗೆ ಅವ್ರ ಕಲ್ಪನೆ ಏನು ಇವ್ರ ಕಲ್ಪನೆ ಏನು ಅಂತ ಹೇಳಿ ದೊಡ್ಡ ಅಂಬಿಷಿಯಸ್ ಪ್ರಾಜೆಕ್ಟ್ ಹಾಕೋಬೇಕು ಅಂತ ಯಾರ್ಯಾರನ್ನೋ ಕೇಳಬೇಕು ಪಟ್ಟಿ ಹಾಕಿದ್ದೇ ಹಾಕಿದ್ದು ಪ್ರೆಸಿಡೆಂಟಿಂದ ಹಿಡ್ಕೊಂಡು ಶಂಕರ್ ದೇವ್ ಶರ್ಮಾ ಅವರ ಅಧ್ಯಕ್ಷರಾಗಿದ್ದರು ಅವರಿಂದ ಬರ್ಕೊಂಬಂದದ್ದೇ ಬಂದದ್ದೆಲ್ಲ ನಾ ಬರ್ಕೋಬೋದು ಅವ್ರು ಒಪ್ಕೋಬೇಕಲ್ಲ ಆರ್ಟಿಕಲ್ ಬರ್ಕೊಳ್ಳೋದಕ್ಕೆ ತುಂಬ ಪರಿಶ್ರಮ ಪಟ್ಟೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಕೇಳ್ಕೊಂಡೆ ಶೇಷನ್ ಬರ್ಕೊಟ್ರು ಕಿರಣ್ ಬೇಡಿ ಬರ್ಕೊಟ್ರು ಎಲ್ಲರೂ ಗವಾಸ್ಕರ್ ಬರ್ಕೊಟ್ರು ಎಲ್ಲ ಬರ್ಕೊಟ್ರು ನನಗೊಂದು ಹಠ ಇತ್ತು ಕರಣ್ ಸಿಂಗ್ ಅವ್ರು ಬರೀಲಾರದೆ ಪುಸ್ತಕ ಆಗೋದಿಲ್ಲ ಅವರು ಆರ್ಟಿಕಲ್ ಬೇಕು ಅನ್ನಿಸ್ತು ಮಹಾವಿದ್ವಾಂಸರು ಅವ್ರು ಮಾತಾಡೋದು ನೋಡ್ಬೇಕು ಎಷ್ಟು ಚೆಂದ ಮಾತಾಡ್ತಾರೆ ಕನ್ನಡ ಸಂಸ್ಕೃತ ಇಂಗ್ಲೀಷು ಮೂರರಲ್ಲೂ ಕೂಡ ಅಥಾರಿಟಿ ಸಾರಿ ಕನ್ನಡ ಅಲ್ಲ ಹಿಂದಿ ಸಂಸ್ಕೃತ ಮತ್ತು ಇಂಗ್ಲೀಷು ಚೇಸ್ಟ್ ಲ್ಯಾಂಗ್ವೇಜ್ ಅದ್ಭುತ ಅವ್ರು ಅವ್ರನ್ನ ಮಾಡಬೇಕು ಅಂತ ದಿಲ್ಲಿಗೆ ಹೋದಾಗ ಶೇಷನ್ ಅವ್ರಿಗೆ ಕೇಳಿದೆ ನೀವೊಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತೀರಾ ಸ್ವಲ್ಪ ಹೇಳಿ ಪರಿಚಯ ಮಾಡಿಕೊಡಿ ಇದ್ರ ಹೋಗಿ ಕೇಳ್ತೀನಿ ಅವ್ರಿಗೊಂದು ಹೋಗೋಕ್ಕಾಗಲ್ಲ ಶೇಷನ್ ನೂನು ಐ ಟಾಕ್ಟ್ ಎನಿ ಬಡಿ ಬಟ್ ನಾಟ್ ರಾಜ ಸಾಬ್ ರಾಜಾ ಸಾಬ್ ಅಂತಾರೆ ಅವರಿಗೆಲ್ಲ ರಾಜ ಸಾಬ್ ರಾಜ್ ಇರ್ತಾನೆ ಪ್ರಿನ್ಸ್ ಆಫ್ ಕಾಶ್ಮೀರ್ ಇರ್ತಾನೆ ರಾಜಾ ಸಾಬ್ ಹೇಳೋಕ್ಕಾಗಲ್ಲ ಅಂದರು ಮತ್ತು ಇನ್ನು ಯಾರನ್ನು ಕೇಳಬೇಕು ಅಂತ ಮನೆ ಫೋನ್ ನಂಬರ್ ತೊಗೊಂಡೆ ಧೈರ್ಯ ನೋಡಿ ನಮ್ಮದು ಪೂರಾ ಹೆದರಿಕೆ ಬಿಟ್ಟ ಮ್ಯಾಲೆ ಇನ್ನೇನು ಹೆದರಿಕೆ ಹೋಗಿ ಅವ್ರ ಮನೆಗೆ ಫೋನ್ ಮಾಡಿದೆ ಯಾರೊಬ್ರು ಅಸಿಸ್ಟೆಂಟ್ ರಣಜೀತ್ ಸಿಂಗೋ ಏನೊ ಹುಡುಗ ಸೆಕ್ರೆಟ್ರಿ ತೊಗೊಂಡ್ರು ನಾನು ಹೇಳಿದೆ ಬಿ ಮೀಟ್ ಮಾಡಬೇಕಲ್ಲ ಒಂದು ಅಪಾಯಿಂಟ್ಮೆಂಟ್ ಕೊಡ್ತೀರಾ ಅವ್ರನ್ನ ಅಂದೆ ಓಕೆ ಟ್ರೈ ಆಫ್ಟರ್ ಫಿಫ್ಟೀನ್ ಡೇಸ್ ಅಂದರು ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ನಾನಂದೆ ನಾನು ದೆಲ್ಲಿಗೆ ಬಂದಿದ್ದೀನಿ ನೂನು ಐಸ್ ತನಗೆ ಓದ್ತಾ ಏನು ದೆಲ್ಲಿಗೆ ಬಂದಿದ್ದೆ ಮನೆಗೆ ಬರೋಕ್ಕಾಗತ್ತಾ ಆಗಲ್ಲ ಹದಿನೈದು ಮೇಲೆ ಫೋನ್ ಮಾಡಿ ಟೈಮ್ ಡೇಟ್ ಕೊಡ್ತೀನಿ ಅಂದರು ನಂದು ಮೊಂಡ ನಾನು ಪೇಪರಲ್ಲಿ ನೋಡಿದ್ದೆ ಮರುದಿನ ಒಂದು ವ್ಯಾಲ್ಯೂ ಎಜುಕೇಷನ್ ಮ್ಯಾಲ ಒಂದು ಸೆಮಿನಾರ್ ನಡೀತಾ ಇತ್ತು ನ್ಯಾಷನಲ್ ಸೆಮಿನಾರ್ ರಾಜೇಂದ್ರ ಭವನದಲ್ಲಿ ಬಾಂಬೆದಲ್ಲಿ ದಿಲ್ಲಿಯಲ್ಲಿ ಅದಕ್ಕೆ ಚೇರ್ಮನ್ ಇವರೇನೆ ಕರಣ್ ಸಿಂಗ್ ಅವರು ಅಧ್ಯಕ್ಷರು ಅವ್ರನ್ನ ಕೇಳಿದ ಸೆಕ್ರೆಟರಿಗೆ ನಾಳೆ ಸಭೆಗೆ ಬರ್ತಾರಾ ಕರಣ್ ಸಿಂಗ್ ಅವರು ಎಸ್ ಈಸ್ ಕಮ್ಮಿಂಗ್ ಈಸ್ ಚೇರಿಂಗ್ ದ ಸೆಷನ್ ಯುನೋ ಅಂದರು ಅಲ್ಲಿ ಭೇಟಿ ಆಗ್ಬೋದಾ ಅಂತ ಟೇಕ್ ಎ ಚಾನ್ಸ್ ಕಾಫಿ ಟೈಮಲ್ಲಿ ಮಾತಾಡ್ಬೋದು ಭೇಟಿಯಾಗಿ ಬೇಕಾರೆ ಅಂದರು ನಾನು ಹೋಗಿ ಇನ್ನೂರು ರೂಪಾಯಿ ಕಟ್ಟಿ ಡೆಲಿಗೇಟ್ ಅಂತ ಸೇರಿಕೊಂಡೆ ನನಗೆ ಡೆಲಿಗೇಟ್ ಆಗೋ ಮನಸ್ಸಿರಲಿಲ್ಲ ಕರಣ್ ಸಿಂಗ್ ಅವ್ರನ್ನ ಭೇಟಿ ಆಗಬೇಕು ಆರ್ಟಿಕಲ್ ತೊಗೋಬೇಕು ಅಂತ ಒಂದು ಹೋದೆ ಡೆಲಿಗೇಟ್ ಆದ ಆಮೇಲೆ ಬಂದರು ಕರೆಕ್ಟಾಗಿ ಆ ಟೈಮಿಗೆ ಶುರು ಮಾಡಿದರು ಅವ್ರದ್ದು ಒಂದು ಸ್ಟೈಲ್ ಹೇಳ್ಬಿಡ್ತೇನೆ ಭಾಳ ಚೆನ್ನಾಗಿರ್ತದೆ ಅವ್ರ ಅಧ್ಯಕ್ಷರಾಗಿ ಕೂತ್ರೆ ಎಲ್ಲರಿಗೂ ಇಷ್ಟಿಷ್ಟು ಸಮಯ ಅಂತ ನಿಗದಿಯಾಗಿರುತ್ತೆ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಅಂತ ಫಿಕ್ಸ್ ಆಗಿರುತ್ತೆ ಅವರು ತಮ್ಮ ಟೇಬಲ್ ಮೇಲೆ ಒಂದು ವೈಟ್ ಕಾರ್ಡ್ ಇಟ್ಕೊಂಡಿರ್ತಾರೆ ಈ ಪೋಸ್ಟ್ ಕಾರ್ಡ್ ಸೈಜ್ ಕಾರ್ಡು ಕೈಲಿಕೊಂಡಿರ್ತಾರೆ ಹೇಳಿಬಿಡ್ತಾರೆ ಯುವರ್ ಟೈಮ್ ಈಸ್ ಓನ್ಲಿ ಫೈವ್ ಮಿನಿಟ್ಸ್ ಅಂತ ಹೇಳಿಬಿಡ್ತಾರೆ ಹೇಳಿ ಮಾತಾಡೋಕ್ಕೆ ಶುರು ಆದ ತಕ್ಷಣ ಅವ್ರು ಹೇಳ್ತಾರೆ see after 4 minutes i'll wave this card like this i beli garden hingal gadstene adu nodid takshana nimge 1 nimisha ulkondide enu gothagbek erney sale ing joraganthene al nilisthe hodre mic off aagibudthe nilisi antilla mic off aguthe mic band maagibutthanu ishtu distra katta kaspashta hangella nodidde belige nanu coffee break adaga dhairya tagon hatra hodhe very elegant man ಅದೊಂದು ಸ್ಟೈಲ್ ಇದೆ ಅವ್ರದ್ದು ಅದೇ ಕೋಟು ಪ್ಯಾಂಟಿಂದ ಏನು ಶರ್ಟ್ ಇದೆ ಅದು ಬಟ್ಟೆ ಇದೆ ಅದೇ ಬಟ್ಟೆ ಇದೆ ಟೋಪಿ ಹಾಕ್ಕೊಂಡಿರ್ತಾರೆ ಸ್ವಲ್ಪ ಕುಂಟಿತಾರೆ ನಾನು ಹೋಗಿ ಹೇಳಿದೆ ನಮಸ್ತೆ ಸರ್ ನಾನು ಬೆಂಗಳೂರಿಂದ ಬಂದಿದ್ದೀನಿ ಎಂದೆ ಓಹ್ ವೆರಿ ಗುಡ್ ಡೆಲಿಗೇಟ್ ಫ್ರಮ್ ಬೆಂಗಳೂರು ಫಾರ್ ದಿಸ್ ಕಾನ್ಫರೆನ್ಸ್ ನಾನು ಕಾನ್ಫರೆನ್ಸಿಗೆ ಅಲ್ಲಿಂದ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾರವರು ನಾನು ಅದೇ ಡಿ ಬಂದಿದ್ದೆ ನಾನು ಡೆಲಿಗೇಟ್ ಆದಂತ ಹೇಳಿದೆ ವೆರಿ ಗುಡ್ ವೆರಿ ಗುಡ್ ಅಂದರು ಅಲ್ಲಿ ತಂಗ ನಗ ನಗ್ತಾಯಿದ್ದರು ನಾನು ನನ್ನ ಮಾತು ತೆಗೀಬೇಕಲ್ಲ ನಾನು ಬಂದದ್ದೆ ಅದು ಹೀಗೊಂದು ಪ್ಯಾಂಪ್ಲೇಟ್ ಕೊಟ್ಟೆ ಹೀಗೊಂದು ಪುಸ್ತಕ ತರಬೇಕು ಅಂತಿದ್ದೀವಿ ಅದಕ್ಕೆ ನಿಮಗೊಂದು ಲೇಖನ ಬೇಕು ನನಗೆ ಎಂದೆ ಲೇಖನ ಬೇಕು ಅಂದ ತಕ್ಷಣ ಈ ಟ್ರೀಟೆಡ್ ಮಿಲಾಕೆ ಹಾಟ್ ಪೊಟ್ಯಾಟೊ ಅಂದ ತಕ್ಷಣ ನೋ ನೋನು ಸಾರಿ ಸಾರಿ ಸಾರಿ ಸಾರಿ ಈ ದೊಡ್ಡವರಿಗೆ ಲೇಖನ ಬರ್ಕೊಡೋದು ಭಾಳ ಕಾಟ ಇರ್ತದೆ ಬೇಡ ಅಂತ ಬಿಟ್ಟರು ಹೋಗೇ ಬಿಟ್ಟರು ಬಡ ಬಡ ಇನ್ನೇನಪ್ಪ ಮಾಡೋದಿನ್ನ ಮಾತೇ ಆಡಲಿಲ್ಲ ಮನುಷ್ಯ ಬಿಟ್ಟರು ಸುಲಭ ಹಂಗೆ ಸಾಧ್ಯ ಆಗ್ತದೆ ಬಿಡೋಕ್ಕಾಧ್ಯ ಇಲ್ಲ ನಾನು ಕೂತೆ ಕೂತು ಒಂದು ಗಂಟೆಗೆ ಊಟ ಅಂತ ಗೊತ್ತಿತ್ತು ನಾನೇನು ಮಾಡಿದೆ ಒಳಗೆ ಹೋದ ತಕ್ಷಣ ಹನ್ನೊಂದುವರೆಗೆ ಒಂದು ಸಣ್ಣ ಚೀಟಿ ಕಳಿಸ್ದೆ ಅಧ್ಯಕ್ಷರ ಗಮನಕ್ಕೆ ಅಂತ ಇದು ಇಲ್ಲಿ ಮೊದಲು ಬಂದಂಥ ಡೆಲಿಗೇಟ್ಸ್ ಮಾತ್ರ ಮಾತಾಡ್ಬೋದೋ ಅಥವಾ ಬಾಕಿದವರೆಗೂ ಮಾತಾಡೋಕ್ಕೆ ಅವಕಾಶ ಇದೆಯೋ ಇದು ನಾನೊಂದು ಐದು ನಿಮಿಷ ಮಾತಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ ಈ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತೇನೆ ನನ್ನ ಅಡ್ರೆಸ್ಸು ಎಲ್ಲ ಬರೆದು ಕಳಿಸಿದೆ ಅವ್ರು ನೋಡಿ ಏನು ಮಾಡ್ಯಂಗಿಟ್ಕೊಂಡು ಕುತ್ಕೊಂಡ್ಬಿಟ್ರು ಮತ್ತು ಮುಂದಿನ ಮಾತಾಗ್ತಾ ಇತ್ತು ಅವಕಾಶ ಸಿಗೋಲ್ಲ ಅಂದ್ಕೊಂಡೆ ನೋಡಿ ಹನ್ನೆರಡು ಒಬ್ಬರು ಭಾಷಣ ಆದ ತಕ್ಷಣ ಹೇಳಿದರು ಯಾರೋ ಬೆಂಗಳೂರಿಂದ ಬಂದಿದ್ದಾರೆ ಒಬ್ಬರು ಸ್ನೇಹಿತರು ಐದು ನಿಮಿಷ ಮಾತಾಡಬೇಕಂತೆ ಐದು ನಿಮಿಷ ಕೊಡ್ತೇನೆ ಲಂಚ್ಗಿಂತ ಮೊದಲು ಐದು ನಿಮಿಷ ಕೊಡ್ತೇನೆ ಕರೆಕ್ಟಾಗಿ ಐದು ನಿಮಿಷ ಜಾಸ್ತಿ ಇಲ್ಲ ಆಗ್ಬೋದೋ ಒಂದು ತಿಂಗ್ ನೋಡಿದ್ರು ಕೈ ಎತ್ತಿದೆ ಎಸ್ ಫೈವ್ ಮಿನಿಟ್ಸ್ ಟ್ವೆಲ್ ಫಿಫ್ಟಿ ಫೈ ಟೂ ಇಲ್ಲಿ ಸರ್ ಅಂದೆ ಅಲ್ಲೇ ಕೂತ್ಕೊಂಡು ಏನು ಹೇಳಬೇಕು ಗುರ್ತು ಹಾಕ್ಕೊಂಡೆ ಏನು ಹೇಳಬೇಕಲ್ಲ ಪ್ಯಾಕ್ ಮಾಡಬೇಕಲ್ಲ ಅಷ್ಟೊಳಗೇ ಕರೆಕ್ಟಾಗಿ ಟ್ವೆಲ್ ಫಿಫ್ಟಿ ಫೈಗೆ ಹೋದೆ ನಾನೇನು ಮಾಡಿದೆ ಸೇಫಾಗಿರೋದು ವಾಸಿ ಸ್ಟ್ರೆಚ್ ಮಾಡಬಾರ್ದು ಅಂಥೇಳಿ ಏನು ಹೇಳಬೇಕೋ ಕರೆಕ್ಟಾಗಿ ನಾಲ್ಕೂವರೆ ನಿಮಿಷದಲ್ಲಿ ಹೇಳಿಬಿಟ್ಟು ನಾಲ್ಕು ನಿಮಿಷಕ್ಕೆ ಕೈ ಬಂತು ಅದು ಹೀಗೆ ಕಾರ್ಡು ನಾನು ಹೇಳಿದೆ ಬಿಫೋರ್ ರಾಜಾ ಸಾಬ್ ವೇವ್ಸ್ ದಿ ಕಾರ್ಡ್ ಫಾರ್ ದಿ ಸೆಕೆಂಡ್ ಟೈಮ್ ಐ ವುಡ್ ಲೈಕ್ ಟು ಸ್ಟಾಪ್ ಅಂತ ಹೇಳಿ ನಿಲ್ಲಿಸಿದೆ ಐ ನ್ಯೂ ದ್ಯಾಟ್ ಐಡ್ ಹುಕ್ಡಿಮ್ ಅವ್ರಿಗೆ ಆಸಕ್ತಿ ವಿಷಯನ ಹೇಳಿದ್ದೆ ನಾನು ನನಗೆ ಗ್ಯಾರಂಟಿ ಗೊತ್ತಿತ್ತು ಸಭಿಕರು ರಿಸ್ಪಾಂಡ್ ಮಾಡಿ ನೋಡಿದರೆ ಗೊತ್ತಾಗಿತ್ತು ನನಗೆ ಅವರು ಮೆಚ್ಕೊಂಡಿದ್ದಾರೆ ಅಂತ ಅವ್ರ ಕಾರ್ಡ್ ಹಿಂಗೆ ನೋಡಿದರು ಡಿಡ್ ಐ ಆಸ್ಕ್ ಯು ಟು ಸ್ಟಾಪ್ ನಿಲ್ಲಿಸೋಕೆ ಹೇಳಿದ್ದೆ ನಾನು ನಿನಗೆ ಅಂದರು ಬಟ್ ಹೇಳಿದ್ದಿರಲ್ಲ ಎರಡನೇ ಸಲ ಕಾರ್ಡ್ ಡಿಡ್ ದ ಸೆಕೆಂಡ್ ಕಾರ್ಡ್ ಕಮ್ ಅಂದರು ಎರಡನೇ ಕಾರ್ಡ್ ಬಂತ ಅಂದು ಬಂದಿಲ್ಲ ಅಂದರೆ ಕಂಟಿನ್ಯೂ ಕಂಟಿನ್ಯೂ ಐ ಕ್ಯಾನ್ ಕಟ್ ಟೆನ್ ಮಿನಿಟ್ಸ್ ಆಫ್ ದ ಲಂಚ್ ಟೈಮ್ ಮಾತಾಡು ಅಂದರು ಅಂದ ತಕ್ಷಣ ನಾನು ಒಪ್ಕೊಳ್ಳಿಲ್ಲ ಒಪ್ಕೋಬಾರ್ದು ದೊಡ್ಡವ್ರ ಹತ್ರ ಹಂಗೆ ಒಪ್ಕೋಬಾರ್ದು ಇಲ್ಲ ಸ್ವಾಮಿ ನಾನು ಏನು ಹೇಳಬೇಕು ನಾಲ್ಕು ನಿಮಿಷದಲ್ಲಿ ಹೇಳಿಬಿಟ್ಟಿದ್ದೇನೆ ಅಂದು ತಿಳ್ಕೊಂಡೆ ನನಗೆ ಗ್ಯಾರಂಟಿ ಆಯಿತು ನಾನು ಹುಕ್ ಹಾಕಿದ್ದೇನೆ ಅವರಿಗೆ ಅಂತ ಗೊತ್ತಾಯಿತು ತಮಾಷೆ ನೋಡಿ ಊಟಕ್ಕೆ ಬಂದವಲ್ಲ ಬಂದಾಗ ಅವರೇ ಬಂದರು ಯುವರ್ ಟೆಲಿ ಮ್ಯೂ ಸಮಥಿಂಗ್ ಅಬೌಟ್ ಇಟ್ ಟು ಟು ಡೇ ಮಾರ್ನಿಂಗ್ ಏನು ವಾಟ್ ಈಸ್ ದ್ಯಾಟ್ ಬೆಳಗ್ಗೆ ಏನು ಹೇಳ್ತಿದ್ದೆ ಅಲ್ಲ ನೀನು ಅಂದರು ನಾನು ಹೇಳಿದೆ ಏನು ಪುಸ್ತಕ ತರ್ತಾ ಇದ್ದೀನಿ ಸರ್ ನಾವು ಐ ಎಮ್ ಆನ್ ಎ ಸ್ಟ್ರಾಂಗ್ ಗ್ರೌಂಡ್ ನಾನು ಹೇಳಿದೆ ಸರ್ ನನ್ನಿಂದ ಈ ಆರ್ಟಿಕಲ್ ಬರೋದು ನನಗೇನು ಪರ್ಸ್ನಲಿ ವೈಯಕ್ತಿಕವಾಗಿ ಲಾಭ ಆಗಬೇಕಾದದ್ದಿಲ್ಲ ಶಿಕ್ಷಣದ ಬಗ್ಗೆ ಪುಸ್ತಕ ಬಂದಾಗ ತಮ್ಮ ಆರ್ಟಿಕಲ್ ಇಲ್ಲದೆ ಹೋದರೆ ಅದು ಕಂಪ್ಲೀಟ್ ಅನಿಸೋದಿಲ್ಲ ಅದಕ್ಕೆ ಮುಂದಿನ ಜನಾಂಗಕ್ಕೆ ನಿಮ್ಮ ಧೋರಣೆ ಏನು ಅಂತ ಗೊತ್ತಾಗಬೇಕಾದ್ರೆ ತಾವು ದಾಖಲಿಸ್ಬೇಕಿದ್ದನ್ನು ಬರ್ ಕೊಟ್ಟರೆ ಉಪಕಾರ ಆಗ್ತದೆ ಅದನ್ನು ಕೇಳ್ತಾ ಇದ್ದೆ ನಾನು ಅಂತಂದೆ ಆನ್ ಎಜುಕೇಷನ್ ಓಕೆ ವೆನ್ ಯು ವಾಂಟ್ ಇಟ್ ಯಾವಾಗ ಬೇಕು ಅಂತ ಕೇಳಿದರು ನಾನು ಹೇಳಿದ ಪುಸ್ತಕ ರಿಲೀಸ್ ಇಂಥ ದಿವಸ ಆಗ್ತದೆ ಸೊ ಮೊದಲು ಬೇಕಾಗುತ್ತೆ ಪರಿಷ್ಕಾರ ಮಾಡೋದಕ್ಕೆ ಅಂದೆ ಓಕೆ ನೆಕ್ಸ್ಟ್ ಮಂಡೇ ಇಟ್ ವಿಲ್ ಬಿ ಆನ್ ಯುವರ್ ಟೇಬಲ್ ನೆಕ್ಸ್ಟ್ ಮಂಡೇ ನಿಮ್ಮ ಟೇಬಲ್ ಮೇಲೆ ಇರ್ತದೆ ಆರ್ಟಿಕಲ್ಲು ಅಂದರು ಮೇಲೆ ಅವನು ಕರೆದ್ರು ರಂಜಿತ್ ಸಿಂಗ್ ಅಡ್ರೆಸ್ನೇಲೋ ಸಾಫ್ಸೆ ಅಡ್ರೆಸ್ ಬರ್ಕೊಂಬಿ ಅವ್ರ ಕಡೆಯಿಂದ ಅಂತ ಸೆಕ್ರೆಟರಿಗೆ ಹೇಳಿದರು ನನಗೆ ದೊಡ್ಡವ್ರ ಬಗ್ಗೆ ಯಾವಾಗಲೂ ಹೆದರಿಕೆ ಅವನು ಹ್ಞೂ ಅಂದುಬಿಡ್ತಾರೆ ಬೆನ್ನು ಹತ್ತಿ ಆರ್ಟಿಕಲ್ ತೋರಿಸ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ನಾನು ರಂಜಿತ್ ಸಿಂಗ್ ಕೇಳಿದೆ ಅಲ್ಲಪ್ಪ ಸಾಹೇಬ್ರ್ ಹ್ಞೂ ಅಂದರು ಮುಂದಿನ ಸೋಮವಾರ ಹೊತ್ತಿ ಕಳಿಸ್ತೀನಿ ಅಂದರು ಮತ್ತೇನು ಫಾಲೋಅಪ್ ಮಾಡಬೇಕು ನಿಮ್ಮ ನಂಬ ಅವ್ರ ನಂಬರ್ ಇಸ್ಕೊಂಡೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ಮುಂದಿನ ಸೋಮವಾರ ಏನು ಅಂತಾರಲ್ಲ ಮುಂದಿನ ಸೋಮವಾರ ಬರುತ್ತೆ ಅಷ್ಟೇ ತಲೆ ಕೆಡಿಸ್ಕೋಬೇಡಿ ನನಗೆ ಆಶ್ಚರ್ಯ ಸ್ವಾಮಿ ಮುಂದಿನ ಸೋಮವಾರ ದಿವಸ ಕರೆಕ್ಟಾಗಿ ಬೈ ಕೊರಿಯರ್ ಆರ್ಟಿಕಲ್ ಬಂದಿತ್ತು ಅಷ್ಟಲ್ಲ ನನಗೆ ಅನುಕೂಲ ಏನಾಯ್ತು ಗೊತ್ತಾ ಬೆಳಗ್ಗೆ ಕಾಫಿ ಕುಡಿದಾಗ ನನ್ನನ್ನು ದುರ್ದಾನ ಪಡೆದವ್ರಂಗೆ ಬಿಟ್ಟು ಹೋಗ್ಬಿಟ್ರಲ್ಲ ನಾನು ಬೆಳಿಗ್ಗೆ ಮಧ್ಯಾಹ್ನ ಅಷ್ಟು ಮಾತಾಡಿದ ಮೇಲೆ ರಂಜಿತ್ ಸಿಂಗ್ ಟೇಬಲ್ ಅಗಾದೋ ಇದ್ದಾರೆ ಅವ್ರು ಹೇಳ್ತಲ್ಲ ಕಾಲು ಸ್ವಲ್ಪ ಕುಂತಾರೆ ಅಂತ ಒಂದು ಟೇಬಲ್ ಹಾಕ್ಬಿಡು ಊಟ ಮಾಡ್ತೀವಿ ಇಲ್ಲಿ ದೋ ಟೇಬಲ್ ಲಗಾವು ಪಕ್ಕದಲ್ಲಾನು ಕೂಡ್ಸ್ಕೊಂಡು ಊಟ ಮಾಡಿದೆ ನಲವತ್ತೈದು ನಿಮಿಷ ಟೈಮ್ ಸಿಕ್ಕಿ ಮಾತಾಡೋಕ್ಕು ಅವ್ರ ಜೊತೆಗೆ ಅಷ್ಟೇ ಅಲ್ಲ ಹಿಂದಿನ ದಿವಸ ರಾಷ್ಟ್ರಪತಿಗಳು ಅವ್ರದ್ದು ಒಂದು ಕ್ಯಾಸೆಟ್ ರಿಲೀಸ್ ಮಾಡಿದ್ದಾರೆ ತಾವು ಕೇಳಬೇಕು ಅದನ್ನು ಅದ್ಭುತ ಕ್ಯಾಸೆಟು ವಾಯ್ಸಸ್ ಆಫ್ ಫ್ರೀಡಮ್ ಅಂತ ಅದ್ಭುತ ಕ್ಯಾಸೆಟ್ ಇದೆ ಅದರೊಳಗೆ ಎಲ್ಲರ ಧ್ವನಿಗಳಿದೆ ನಮ್ಮ ಭಾರತ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನೋದನ್ನು ಇವರೇ ಕರ್ ಕರಣ್ ಸಿಂಗ್ ಕಾಮೆಂಟ್ರಿ ಹೇಳಿದ್ದಾರೆ ಅದರೊಳಗೆ ಗಾಂಧಿ ಧ್ವನಿ ನೆಹರು ಧ್ವನಿ ಪಟೇಲ್ ಧ್ವನಿ ಆಜಾದ್ ಧ್ವನಿ ಸುಭಾಷ್ ಚಂದ್ರ ಬೋಸ್ ಧ್ವನಿ ರವೀಂದ್ರನಾಥ್ ಟ್ಯಾಗೋರ್ ಧ್ವನಿ ಎಲ್ಲರದು ಒರಿಜಿನಲ್ ಧ್ವಾಯ್ಸ್ ಇದೆ ಅಂಬೇಡ್ಕರ್ ಧ್ವನಿ ಎಲ್ಲರದ್ದು ಇದೆ ಅದನ್ನು ಸೇರಿಸಿ ಪೋಣಿಸಿ ಒಂದು ಕ್ಯಾಸೆಟ್ ಮಾಡಿದ್ದಾರೆ ಫ್ರೀಡಮ್ ವಾಯ್ಸಸ್ ಆಫ್ ಫ್ರೀಡಮ್ ಅಂತ ಆ ಎರಡೂ ಕ್ಯಾಸೆಟ್ ಡೆಕ್ ತರಿಸಿ ಸೈನ್ ಮಾಡಿ ವಿತ್ ಮೈ ಲವ್ ಅಂತ ಕ್ಯಾಸೆಟ್ ಕೊಟ್ಟು ಇಟ್ ಈಸ್ ಮೈ ಗಿಫ್ಟು ಯು ಅಂತ ಕೊಟ್ಟರು ಆಮೇಲೆ ಎರಡು ಮೂರು ಸಲ ಪತ್ರನೂ ಬರೆದಿದ್ದಾರೆ ನನಗೆ ಅದು ನೆನೆಸ್ಕೊಂಡಾಗ ಅನ್ನಿಸ್ತಿತ್ತು ಕರಣ್ ಸಿಂಗ್ ಅಂದರೆ ಎಲ್ಲೋ ಒಂದು ಎವರೆಸ್ಟ್ ಚಿಕ್ಕದ ತುದಿ ಅಂತ ಅನ್ನಿಸ್ತಾ ಇತ್ತು ಮೊದಲು ನನಗೆ ಭಗವಂತ ಯಾವುದೋ ಕಾರಣದಿಂದ ಅವನು ಹತ್ತಿರಕ್ಕೆ ತಂದು ಸ್ನೇಹ ತಂದುಬಿಡ್ತಾನೆ ನೋಡಿ ಅದನ್ನು ಡಿ ವಿ ಇದರಲ್ಲಿ ನನ್ನ ದಾಖಲೆ ಹಲವರು ಸಾರ್ವಜನಿಕರು ಒಂದು ದಾಖಲೆ ಮಾಡಿದ ಜೀವನದೊಳಗೆ ಅಂಥ ಮಹಾನ್ ಭಾವರಿದ್ದಾರೆ ಅವರು ನೆನೆಸ್ಕೊಂಡಾಗ ನನ್ನ ಜೀವನಕ್ಕೆ ಧನ್ಯತೆ ಬರ್ತದೆ ಅಂತ ಬರ್ಕೊಂಡಿದ್ದಾರೆ ಅಂಥವರ ಕೆಲವು ಜೀವನಗಳನ್ನು ನಾಳೆ ಗಮನಿಸೋಣ ನಮಸ್ಕಾರ